ನಿನ್ನೆ ದಿವಸ ಕಲೋಪಾಸಕರ ಬಗ್ಗೆ ನೋಡ್ತಾ ಒಂದೆರಡು ವಿಶೇಷ ಶಿಲ್ಪಗಳನ್ನು ಕಂಡಿದ್ವಿ ಕೊನೆಗೆ ನೋಡ್ತಾ ಅಚ್ಯುತ ದಾಸರ ಬಗ್ಗೆ ಮಾತಾಡ್ತಾ ಸೋಬನಾರಿ ತೆಗಿಡಿ ಪಿಗಡಿ ಅಲ್ಲಿ ನಿಲ್ಲಿಸಿದ್ವಿ ಮುಂದಿನ ಶಿಲ್ಪ ಇನ್ನೂ ಚೆನ್ನಾಗಿರುವಂಥದ್ದು ತಮ್ಮಲ್ಲಿ ನಾ ಅರಿಕೆ ಮಾಡ್ಕೊಳ್ಳೋದಿಷ್ಟು ಅಂದರೆ ಪ್ರತಿಯೊಂದು ಶಿಲ್ಪವನ್ನು ಹೇಗೆ ಬೇರೆ ರೀತಿಯಿಂದ ಡಿ ವಿಜಿ ಮಾಡಿದ್ದಾರೆ ನೋಡಿ ತುಂಬ ಖ್ಯಾತನಾಮರಾದವರ ಬಗ್ಗೆ ವಿಸ್ತಾರವಾದದ್ದು ಬರೆದಿರಲಿಕ್ಕಿಲ್ಲ ಅವರು ಒಂದು ಕಡೆಗೆ ಸ್ವಲ್ಪದರಲ್ಲೇ ಚೊಕ್ಕವಾಗಿ ಬರೆದಿರ್ತಾರೆ ಕೆಲವೊಂದು ಸಲ ವ್ಯಕ್ತಿಯನ್ನಲ್ಲಿ ಪರಿಚಯ ಮಾಡೋದು ಪ್ರತಿಯೊಂದು ಹಂತದಲ್ಲೂ ಹೇಗೆ ಬದಲಾವಣೆ ಆಗ್ತದೆ ಹೋಗೋದನ್ನು ಗಮನಿಸಿದರೆ ಒಳ್ಳೆಯದಾಗತ್ತೆ ಈಗ ಮೂರನೇ ಶಿಲ್ಪ ಶೇಷಣ್ಣನವರು ವೀಣಯ ಶೇಷಣ್ಣವರ ಖ್ಯಾತಿ ಅಂತ ಬರೀತಾರೆ ಶೇಷಣ್ಣನವ್ರ ಕಚೇರಿ ಬಗ್ಗೆ ಬರೆಯೋದಿಲ್ಲ ಶೇಷಣನವರ ಖ್ಯಾತಿ ಹೇಗಿತ್ತು ಅಂತ ಒಂದು ಹೇಳ್ತಾರೆ ಅವರು ಬರೆದ ಹಾಗೆ ಸಾವಿರದ ಒಂಬೈನೂರ ಇಪ್ಪತ್ತೈದು ಇಪ್ಪತ್ತಾರರ ಸುಮಾರಿಗೆ ಒಂದು ಯಾವುದೋ ರಾಜಕೀಯ ವ್ಯಾಸಂಗಕ್ಕಾಗಿ ಡಿ ಬಿ ಜಿ ದೆಲ್ಲಿಗೆ ಕಾರಣ ಇಷ್ಟೇ ಆಗಿನ ಭಾರತ ದೇಶದ ದೇಶೀಯ ಸಂಸ್ಥಾನಗಳ ಪರಿಸ್ಥಿತಿ ಹೇಗಿದೆ ಅವುಗಳ ಭವಿಷ್ಯ ಮುಂದೇನಾಗ್ತದೆ ಇದನ್ನು ತಿಳ್ಕೊಳ್ಳೋದಕ್ಕೆ ಮತ್ತು ಸಂಸ್ಥಾನಗಳು ಪ್ರತಿಯೊಂದು ಸಂಸ್ಥಾನಕ್ಕೂ ಅದರದೇ ಆದಂಥ ಒಂದು ಸೈನ್ಯ ಸಿಬ್ಬಂದಿ ಇತ್ತಲ್ಲ ಅದ್ರದ್ದು ಹೇಗೆ ನಡ್ಕೊಂಡು ಹೋಗ್ತದೆ ಅದರ ವಿವರ ತಿಳ್ಕೋಬೇಕು ಏರ್ಪಾಡು ಹೇಗಾಗಿದೆ ನೋಡ್ಕೊಳ್ಬೇಕು ಅಂತ ಹೇಳಿ ಅಲ್ಲಿ ದೆಲ್ಲಿಯಲ್ಲಿ ಒಬ್ಬರು ಕ್ಯಾಪ್ಟನ್ ಅಜಬ್ ಖಾನ್ ಅಂತ ಇದ್ರಂತೆ ಅವರು ದೊಡ್ಡವರು ಅಜಬ್ಖಾನ್ ಅವರು ಪಂಜಾಬ್ನವರಂತೆ ಮೊದಲನೇ ಮಹಾಯುದ್ಧದಲ್ಲಿ ಒಂದು ಸೇನಾ ತುಕುಡಿಗೆ ನಾಯಕರಾಗಿ ದೊಡ್ಡ ಸಾಧನೆ ಮಾಡಿದಂಥವ್ರು ಅದು ಆಗ ರಾಜ್ಯಸಭೆ ಸದಸ್ಯರಾಗಿ ಸರ್ಕಾರದಿಂದ ನೇಮಿತರಾದಂಥವ್ರು ಡಿ ವಿ ಮೊದಲಿಂದ ಗಮನ ಹೇಗೆ ನೋಡಿ ಯಾರನ್ನೋ ಬಾಯಿ ಮಾತಿಯಿಂದ ಕೇಳೋದಲ್ಲ ಪ್ರಮಾಣೀಭೂತವಾದಂಥ ದಾಖಲೆ ಬೇಕು ಬರೀಬೇಕಾದರೆ ಅದು ಬೇಕು ಅಂತಂದಾಗ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಯವರು ಒಂದು ಪತ್ರ ಕೊಟ್ಟರಂತೆ ಪರಿಚಯ ಪತ್ರ ಡಿ ವಿ ಜಿಗೆ ಇದನ್ನು ಹೋಗಿ ಅಜಬ್ ಖಾನ್ ಅವ್ರು ಕೊಡಿರಿ ಅವ್ರು ನಿಮಗೇನು ಮಾಹಿತಿ ಕೊಡ್ತಾರೋ ಅದು ಪ್ರಮಾಣವಾಗಿದ್ದಿರ್ತದೆ ಅಂತ ತೊಗೊಂಡು ಬನ್ನಿ ಅಂತ ಹೇಳಿದ್ರಂತೆ ಅದಕ್ಕೆ ಡಿ ವಿ ಜಿಯಲ್ಲಿ ದೆಹಲಿಗೆ ಹೋದರು ಆ ಚೆನ್ನಾಗಿ ಹೇಳ್ತಾರೆ ಏನಾಯಿತು ಅಲ್ಲಿ ಅಂತ ಆ ಪತ್ರ ತೋರಿಸಿದ ತಗೊಂಡು ಅಜಬ್ ಖಾನ್ ಅವರಿಗೆ ಭಾಳ ಖುಷಿಯಾಯಿತು ಯಾಕಂದರೆ ಅವರಿಗೆ ರೈಟ್ ಆನರಬಲ್ ಶ್ರೀನಿವಾಸ್ ಶಾಸ್ತ್ರಿ ಅವ್ರ ಬಗ್ಗೆ ಭಾಳ ಗೌರವ ಅವ್ರು ಹೇಳಿದ ಹಾಗಾದ ಕೆಲಸ ಮಾಡಿ ನಾನು ಹೋಟೆಲಲ್ಲಿದ್ದೀನಿ ಹೋಟೆಲ್ ಮೈಡನ್ ಅಂತಿದ್ದೀನಿ ನಾಳೆ ಬೆಳಗ್ಗೆ ಬಂದುಬಿಡಿ ಚರ್ಚೆ ಮಾಡೋಣ ಅದ್ರ ಬಗ್ಗೆ ನಿಮ್ಗೆ ಏನು ವಿಷಯ ಬೇಕೋ ಕೊಡ್ತೀನಿ ಅಂತ ಹೇಳಿದ್ರಂತೆ ಆಗಲಿ ಅಂತ ಹೇಳಿ ಮರುದಿನ ಬೆಳಿಗ್ಗೆ ಡಿ ವಿ ಜಿ ಆ ಹೋಟೆಲ್ಗೆ ಹೋದರು ಅಜಬ್ಖಾನ್ ಆಗೋದಕ್ಕೆ ಅವರು ರೆಡಿಯಾಗಿದ್ದರು ರೆಡಿ ಆಗಿಬಿಟ್ಟು ಹೇಳಿದ್ರಂತೆ ಬನ್ನಿ ಹಾಗಿದ್ದರು ಬೆಳಗಿನ ಉಪಹಾರ ಮಾಡಿಲ್ಲಲ್ಲ ಇಬ್ಬರು ಹೋಗೋಣ ಉಪಹಾರ ಮಾಡ್ಕೊಂಡು ಬಂದು ವಿರಾಮವಾಗಿ ಕೂತ್ಕೊಂಡು ಮಾತಾಡೋಣ ಅಂದ್ರಂತೆ ಆ ಡಿ ವಿ ನಾನು ಹಾಗೆಲ್ಲ ತಿನ್ನೋಕ್ಕೆ ತಕ್ಕವನ್ನಲ್ಲ ನಾನು ತಿನ್ನೋದಿಲ್ಲ ಕ್ಷಮೆ ಕೊಡಿ ಕೇಳಿ ಅಂತ ಹೇಳಿದ್ರಂತೆ ಆ ಅಜಬ್ಖಾನ್ ಹೇಳಿದ್ದ ತಿನ್ನೋದು ಬೇಡ ಸ್ವಾಮಿ ನನ್ನ ಜೊತೆಗೆ ಬನ್ನಿ ನಾನು ನಮ್ಮ ಸ್ನೇಹಿತರು ತಿಂತಾಯಿರ್ತೀವಿ ನೀವು ಪಕ್ಕದಲ್ಲಿ ಕುತ್ಕೊಂಡು ಮಾತಾಡೋಕ್ಕೆ ಅಂತಂದರೆ ಅಂದ್ರಂತೆ ಆಯಿತು ಅಂತ ಹೊರಡಬೇಕು ಅಂತ ಹೊರಟು ಈ ಮಾತುಕತೆ ಆಗ್ತಿದ್ದದೆಲ್ಲ ಈ ಅಜಬ್ ಖಾನ್ ಸಾಹೇಬ್ರ ಕೊಠಡಿ ಮುಂದೆ ಇನ್ನು ಇದಕ್ಕೆ ಹೋಗಬೇಕು ಕೊಠೆಯಲ್ಲಿ ಹೋಗ್ಬೇಕು ಅವರಲ್ಲಿ ಊಟಕ್ಕೆ ಆ ಹೊತ್ತಲ್ಲಿ ಪಕ್ಕದಲ್ಲಿರುವಂಥವ್ರೊಬ್ಬರು ಬಂದ್ರಂತೆ ಪಕ್ಕದ ಕೊಠಡಿ ಅಂತ ಒಬ್ಬರು ಹಿರಿಯರು ಬಂದರು ವಯಸ್ಸಾದವರು ಅದನ ಪರಿಚಯ ಹೇಗೆ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಡಿ ಹೇಳೋದು ನಾವು ಹೀಗೆ ಮಾತನಾಡುತ್ತಿದ್ದಂತೆ ಪಕ್ಕದ ಕೊಠಡಿಯಿಂದ ಒಬ್ಬ ಹಿರಿಯ ದೊಡ್ಡ ಮನುಷ್ಯರು ಹೊರಗೆ ಬಂದು ಖಾನ್ ಸಾಹೇಬರಿಗೆ ಸಲಾಂ ಹೇಳಿದರು ಖಾನ್ ಸಾಹೇಬರು ನನ್ನನ್ನು ಅವರಿಗೆ ಪರಿಚಯ ಮಾಡಿಕೊಟ್ರು ಅವ್ರ ಬಗ್ಗೆನೂ ಪರಿಚಯ ಇವ್ರಿಗೆ ಮಾಡಿದರು ಇವರು ಸರ್ ಹರಿಚಂದ್ರ ವಿಜಯನ್ ರಾಯ್ ಸರ್ ಹುಡ್ ಬರಬೇಕಾದ್ರೆ ನೈಟ್ಹುಡ್ ಬರಬೇಕಾದ್ರೆ ತುಂಬ ದೊಡ್ಡವರು ವಿಜಯನ್ ರಾಯ್ ಸಿಂಧೂ ಪ್ರಾಂತದವರು ಸ್ವಾತಂತ್ರ್ಯ ಪೂರ್ವದ ಕಥೆ ಅಲ್ವಾ ಇದು ಸಿಂಧು ಪ್ರಾಂತದವರು ಅನೇಕ ಗಿರಣಿಗಳ ಮಾಲೀಕರು ನೀವು ತೆಳ ತೆಗೆದು ತಿಳಿದುಕೊಳ್ಳಬೇಕಾದಂಥವ್ರು ಇವರು ಅಂತ ಪರಿಚಯ ಮಾಡಿದ್ರಂತೆ ಆ ಹಿರಿಯರ ಬಗ್ಗೆ ಹಾಗೆಯೇ ಇವರು ಪರಿಚಯ ಅವ್ರಿಗೆ ಮಾಡಿದರು ನಾನು ಬೆಂಗಳೂರನವನು ಅಂತ ರಾಯಿಗೆ ತಿಳಿಸಿದರು ರಾಯರವರು ಅದನ್ನು ಕೇಳಿದ ತಕ್ಷಣ ಇವ್ರ ಕಡೆ ತಿರ್ಕೊಂಡ್ಬಿಟ್ಟು ಕೇಳಿದ್ರಂತೆ ಬೆಂಗಳೂರು ಬೆಂಗಳೂರು ಅಂದರೆ ಮೈಸೂರು ದೇಶ ಅಲ್ಲವೇ ಅಂತ ಕೇಳಿದರು ಅದಕ್ಕೆ ಇವರು ಹೌದು ಬೆಂಗಳೂರು ಮೈಸೂರು ಸಂಸ್ಥಾನದ ಸರ್ಕಾರದ ಕೇಂದ್ರ ಪಟ್ಟಣ ಮೈಸೂರು ಪಟ್ಟಣವು ಮಹಾರಾಜರ ವಾಸಸ್ಥಾನವಾದ್ದರಿಂದ ಅದು ಮುಖ್ಯ ರಾಜಧಾನಿ ಅಂತ ಹೇಳಿದರು ಆಗ ರಾಯ್ ಹೇಳಿದರು ಮೈಸೂರಲ್ಲಿ ಶೇಷಣ್ಣ ಎಂಬ ಸಂಗೀತಗಾರರಿದ್ದಾರಲ್ವೇ ಸಿಂಧ್ ಪ್ರಾಂತದವರವ್ರು ಶೇಷಣ್ಣ ಸಂಗೀತಗಾರಿದ್ದಾರಲ್ವೇ ಅವರು ನೀವು ಬಲ್ಲಿರ ಎಂದರು ನಾನು ಹೌದು ಶೇಷಣ್ಣನವ್ರನ್ನ ನಾನು ಕೊಂಚ ಕೊಂಚ ಬಲ್ಲೆ ಅವರು ನನಗಿಂತ ಎಲ್ಲ ವಿಷಯಗಳಲ್ಲೂ ದೊಡ್ಡವರು ಬಹಳ ದೊಡ್ಡವರು ಅವರನ್ನು ನಾನು ಬಲ್ಲೆ ಅಂದರೆ ಸಾಹಸವಾದೀತು ಎಂದೆ ಅಂಥವ್ನ ಬಲ್ಲೆ ಅಂತ ಹೇಳೋದು ಧೈರ್ಯ ಬೇಕಾಗ್ತದೆ ಆಗ ಅವರು ಅವರು ನಿಮಗೆ ತಿಳಿದಿದ್ದರೆ ನನಗೆ ನಿಮ್ಮಿಂದ ಒಂದು ಉಪಕಾರವಾಗಬೇಕಲ್ಲ ಎಂದರು ನಾನು ಅಪ್ಪಣೆ ಆಗಲಿ ನಡೆಯುವುದಾದರೆ ಸಂತೋಷದಿಂದ ಮಾಡಿ ಏನು ಎಂದೆ ಆಗ ಹೇಳಿದರು ಶೇಷಣನವರ ವೀಣಾವಾದನವನ್ನು ನಾನು ಬೊಂಬಾಯಿಯಲ್ಲಿ ಮೂರು ನಾಲ್ಕು ಸಲ ಕೇಳಿದ್ದೇನೆ ಈಗ ಇನ್ನೊಂದು ಬಾರಿ ಕೇಳಬೇಕೆಂಬ ಆಸೆ ಆಗುತ್ತಿದೆ ನನಗೆ ವಯಸ್ಸು ಎಂಬತ್ತಾಗಿದೆ ಆದ್ದರಿಂದ ಮೈಸೂರಿನಷ್ಟು ದೂರ ಪ್ರಯಾಣ ಮಾಡುವ ಧೈರ್ಯ ನನಗಿಲ್ಲ ಅವರು ಮುಂಬಾಯಿಗೆ ದಯಮಾಡುವುದಾದರೆ ಅವರ ಪ್ರಯಾಣದ ಎಲ್ಲ ಖರ್ಚುವರ್ಚಿಗಳನ್ನು ನಾನು ನೋಡಿಕೊಳ್ಳುತ್ತೇನೆ ನಾನು ಬದುಕಿರುವಷ್ಟರಲ್ಲಿ ಇನ್ನೊಂದು ಸಾರಿ ಆ ವೀಣೆ ಕೇಳಬೇಕೆಂದು ಆಸೆಯಾಗಿದೆ ಅವ್ರು ರಾಯ್ ಹೇಳಿದ್ರಂತೆ ಅದಕ್ಕೆ ಡಿ ಬರೀತಾರೆ ಇದರಿಂದ ನನಗಾದ ಹೆಮ್ಮೆಯನ್ನು ನಾನು ಹೇಗೆ ಮಾತುಗಳಿಂದ ತಿಳಿಸಬಹುದು ಇಂಡಿಯಾ ದೇಶಕ್ಕೆ ವಿದೇಶದಲ್ಲಿ ಗಾಂಧಿಯ ದೇಶ ಎಂದು ಹೆಸರು ಬಂದಂತೆ ಮೈಸೂರಿಗೆ ಇತರ ಪ್ರಾಂತ್ಯಗಳಲ್ಲಿ ಶೇಷಣ್ಣನವರ ದೇಶ ಎಂದು ಹೆಸರು ಬಂದಿತ್ತು ಒಬ್ಬ ವ್ಯಕ್ತಿಯನ್ನು ಗುರುತಿಸೋದು ಹೇಗಿದೆ ನೋಡಿ ಒಂದು ರಾಜ್ಯ ಗುರುತಿಸೋದು ಒಬ್ಬ ವ್ಯಕ್ತಿಯಿಂದ ಈಗಾದರೂ ತಾವು ಜಪಾನಿಗೆ ಹೋದರೆ ಅವ್ರು ಹಾಗೆ ಹೇಳ್ತಾರೆ ನಿಮ್ಗೆ ಭಾಳಷ್ಟು ಜನ ಹೇಳ್ತಾರೆ ಹಿರಿಯರನ್ನ ಭಟ್ಟಿ ಅದರಂತೂ ಹೇಳ್ತಾರೆ ವಿ ರಿಸ್ಪೆಕ್ಟ್ ಯು ಬಿಕಾಸ್ ಯು ಕಮ್ ಫ್ರಮ್ ದ ಲ್ಯಾಂಡ್ ಆಫ್ ಬುದ್ಧ ಆ್ಯಂಡ್ ಗಾಂಧಿ ಅಂತ ನನ್ನ ಸ್ಟೂಡೆಂಟ್ ಒಬ್ಬ ಹೋಗಿದ್ದೆ ಅಲ್ಲಿ ಪಿ ಎಚ್ ಡಿ ಮಾಡೋದಕ್ಕೆ ಒಳ್ಳೆ ಹುಡುಗ ಸಬ್ಜೆಕ್ಟಲ್ಲಿ ಚೆನ್ನಾಗಿದ್ದ ಅಲ್ಲಿ ಹೋದ್ಮೇಲೆ ಒಂದು ಸಲ ಫೋನ್ ಮಾಡಿದೆ ನನಗೆ ಭಾಳ ತೊಂದರೆ ಆಗಿಬಿಟ್ಟಿದೆ ಸರ್ ನನಗೆ ಭಾಳ ಎಂಬ್ರೆಸ್ ಆಗ್ತಾಯಿದೆ ನನಗೆ ಮುಜುಗ್ರ ಆಗ್ತಾ ಇದೆ ಅಂತ ನಿನಗ್ಯಾಕೋ ಮುಜುಗ್ರ ಆಗಬೇಕಲ್ಲಿ ಅಂತ ಕೇಳಿದೆ ನಮ್ಮ ಪ್ರೊಫೆಸರ್ ತುಂಬ ಮರ್ಯಾದೆ ಕೊಡ್ತಾರೆ ನನಗೆ ಯು ಕಮ್ ಫ್ರಮ್ ದಿ ಲ್ಯಾಂಡ್ ಆಫ್ ಬುದ್ಧ ಆ್ಯಂಡ್ ಗಾಂಧಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಸಂಡೆ ಶ್ವಿಲ್ ಡಿಸ್ಕಸ್ ಅಬೌಟ್ ಬುದ್ಧ ಅಂತ ಹೇಳಿದ್ದಾರೆ ಅಂತ ಇವನು ಹೇಳಿದ ನಾನು ಬುದ್ಧು ನನಗೇನು ಗೊತ್ತಿಲ್ಲ ಬುದ್ಧನ ಬಗ್ಗೆ ಹೇಳೋದು ಹೇಗೆ ಅಂತ ಈಗ ಆದರೂ ಓದು ನಿಮ್ಮ ಪ್ರೊಫೆಸರ್ಗೋಸ್ಕರ ಆದರೂ ಓದು ಅಂತ ಅವ್ನು ಹೇಳ್ದ ಮೂರು ವರ್ಷ ಅಲ್ಲಿದ್ದ ಅವನು ಹೇಳ್ತಿದ್ದ ಮೂರು ವರ್ಷ ಇದ್ದಾಗ ನಾನು ಬುದ್ಧ ಗಾಂಧಿ ಓದಿದಷ್ಟು ಇಂಡ್ಯಾದಲ್ಲಿ ಇಪ್ಪತ್ತೈದು ವರ್ಷ ಓದಿರಲಿಲ್ಲ ನಾನು ಅಂತ ಅಂದರೆ ಹೊರಗಡೆ ಮರ್ಯಾದೆ ಕೊಟ್ಟಾಗ ಅರ್ಥ ಆಗುತ್ತೆ ನಮ್ಮ ವಸ್ತುವಿಗೆ ಎಷ್ಟು ಬೆಲೆ ಹೊರಗಡೆ ಇದೆ ಅಂತ ನಮಗೆ ಯಾವಾಗಲೂ ವಸ್ತು ಹತ್ರ ಇದ್ದಾಗ ಅದರ ಬೆಲೆ ಅರ್ಥ ಆಗಿರೋಲ್ಲ ಕಳ್ಕೊಂಡಾಗಲೇ ಅರ್ಥ ಆಗೋದು ವಸ್ತುವಿನ ಬೆಲೆ ನಮಗೆ ಹಾಗೆ ಶೇಷಣ್ಣನವ್ರ ಬಗ್ಗೆ ಅವ್ರು ಹೇಳ್ತಾರೆ ರಾಯ್ ಹೇಳ್ತಾರೆ ಅವ್ರು ಇನ್ನೊಂದು ಸಲ ಕೇಳಬೇಕು ಅಂತ ಆಸೆ ಆಗಿದೆ ನನಗೆ ಮೈಸೂರು ಅಂದರೆ ಶೇಷಣ್ಣನವರ ಪ್ರಾಂತ್ಯ ಅಂತ ಆಗಬೇಕಲ್ಲ ಅದನ್ನು ಹೇಳ್ತಾರೆ ಅಷ್ಟೇ ಶಿಲ್ಪ ಇರೋದದು ಇನ್ನೊಂದು ಮುಂದಿನ ಚಿತ್ರ ಅನ್ನೊಂದು ಅದ್ಭುತವಾದಂಥ ಚಿತ್ರ ವೀಣೆ ಸಾಂಬಯ್ಯನವರು ಅಂತ ವೀಣೆ ಸಾಂಬಯ್ಯನವರು ಅಂತ ಇದು ಶುರು ಆಗೋದೆಷ್ಟು ಚೆನ್ನಾಗತ್ತೆ ಅಂದರೆ ಅವರು ಸಾಧಾರಣ ವೀಣಾವಾದಕರು ಆಸ್ಥಾನದಲ್ಲಿದ್ದಂಥವ್ರು ಅವ್ರ ಬಗ್ಗೆ ಹೇಗೆ ಹೇಳ್ಕೊಂಡು ಹೋಗ್ತಾರೆ ನೋಡಿ ವೀಣೆ ಸಾಂಬಯ್ಯನವರು ಮಹಾಪ್ರವೀಣರಾಗಿದ್ದುದು ಮಾತ್ರವಲ್ಲದೆ ಆಚಾರಶೀಲರು ನೇಮಿಷ್ಠರೂ ಆಗಿದ್ದರು ಅವರಿಗೆ ಜ್ಯೋತಿಷ್ಯವೂ ವೈದ್ಯವೂ ತಿಳಿದಿತ್ತು ನೋಡಿ ಮಲ್ಟಿಫ್ಯಾಸಿಟೆಡ್ ಪರ್ಸ್ನಾಲಿಟಿ ಒಂದು ವ್ಯಕ್ತಿಯನ್ನು ಪರಿಚಯ ಮಾಡೋದು ಎಷ್ಟು ಚೆನ್ನಾಗಿ ಪರಿಚಯ ಮಾಡ್ತಾರೆ ನೋಡಿ ಬರೀ ವೀಣೆ ಒಂದೇ ಅಲ್ಲ ಅವರಿಗೆ ಜ್ಯೋತಿಷ್ಯ ಬರ್ತಾ ಇತ್ತು ವೈದ್ಯ ಬರ್ತಿತ್ತು ಅಂತ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಅವರಲ್ಲಿ ತುಂಬ ವಿಶ್ವಾಸ ಮತ್ತು ಗೌರವ ತಮ್ಮ ಆಪ್ತಾಲೋಚನೆಗಳನ್ನು ಸಾಂಬಾಯಿನವರಲ್ಲಿ ಹೇಳಿಕೊಂಡು ಸಲಹೆ ಕೇಳುತ್ತಿದ್ದರು ಮಹಾರಾಜರು ಸಲಹೆ ಕೇಳ್ತಾ ಇದ್ರು ಇವ್ರ ಕಡೆಯಿಂದ ದಿವಾನ್ರಿದ್ದರು ಆಮದು ಬೇರೆ ವೈಯಕ್ತಿಕವಾಗಿ ಕಡೆ ಕೇಳ್ಕೊಂಡು ಹೇಳ್ತಾ ಇದ್ರು ಇದರಿಂದ ಒಂದು ತೊಂದರೆ ಆಗುತ್ತೆ ಇಫ್ ಯು ಆರ್ ಟು ಕ್ಲೋಸ್ ಟು ದ ಸೀಟ್ ಆಫ್ ಪಾವರ್ ಯು ಡ್ರಾ ಅನ್ನೆಸೆಸರಿ ಅಟೆನ್ಷನ್ ಅಂತ ನೀವು ಅಧಿಕಾರದಲ್ಲಿ ಇರೋರು ತುಂಬ ಹತ್ತಿರಾಗಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಕೂಡ ಇದು ಚಮಚಾಗಿರಿ ಅನ್ನೋ ಮಾತು ಬರುತ್ತೆ ನೀವು ಪ್ರಾಮಾಣಿಕವಾಗಿಯೇ ಮಾಡಿರ್ಬೋದು ಇನ್ನೊಂದು ನೀವು ಅಧಿಕಾರಕ್ಕೆ ಹತ್ತವರಾದ ತಕ್ಷಣ ನಾಲ್ಕು ಜನರು ಕಣ್ಣು ಕೆಂಪಾಗತ್ತೆ ಅವ್ರು ಹೇಗಾದರೂ ಮಾಡಿ ಮುರಿಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ ಈ ಪ್ರಸಂಗ ಇಲ್ಲಿ ಬಂದದ್ದು ಇದರಿಂದ ಆಸ್ಥಾನ ವಿದ್ವಾಂಸರಲ್ಲಿ ಕೆಲವರಿಗಾದರೂ ಅಸೂಯೆ ಬಂದದ್ದು ಸ್ವಾಭಾವಿಕತಾನೇ ಶುಕ್ರ ಶುಕ್ರವಾರವು ಅಂಬ ಅವಿಲಾಸದ ತೊಟ್ಟಿಯಲ್ಲಿ ಸಾಂಬಯ್ಯನವರ ವೀಣೆಯ ಸೇವೆ ನಡೆಯುತ್ತಿತ್ತು ಪ್ರತಿ ಶುಕ್ರವಾರ ಕಾರ್ಯಕ್ರಮ ಆಗುತ್ತಿರು ಒಂದು ಶುಕ್ರವಾರ ಸಾಂಬಯ್ಯನವರ ಕೈ ಅದ್ಭುತವಾಗಿ ನಡೆಯಿತು ಮಹಾರಾಜರಿಗೆ ತುಂಬ ಸಂತೋಷವಾಗಿ ಅವರು ಶಾಲು ತೋಡಾಗಳನ್ನು ಸಾಂಬಯ್ಯನವರಿಗೆ ತೊಡಿಸಿದರು ಕಚೇರಿ ಮುಗಿದು ಬರ್ಖಾಸ್ತಾದ ಮೇಲೆ ಮಹಾರಾಜರು ಮೂರು ನಾಲ್ಕು ಮಂದಿ ಆಪ್ತರ ತಿರುಗಿ ಈ ಏನು ಆವೇಶ ಬಂದಿತ್ತು ಸಾಂಬಯ್ಯನಿಗೆ ಎಷ್ಟು ಅದ್ಭುತವಾಗಿ ಗುಡಿಸಿದ ಇಂಥದ್ದು ನಾನು ಕೇಳಿ ಎಷ್ಟು ವರ್ಷವಾಗಿತ್ತು ಎಂದರು ಮಹಾರಾಜರಷ್ಟು ಮುಕ್ತ ಮನಸ್ಸಿಂದ ಹೊಗಳಿದ್ರಲ್ಲ ಕೆಲವರು ಸಂಕಟ ಆಗದೇ ಇರತ್ತೆ ಒಬ್ಬರು ಸಭಕರಲ್ಲೊಬ್ಬ ಹೇಳಿದಂತೆ ಸಾಂಬಯ್ಯ ಎಲ್ಲ ಸರಿಯೇ ಒಂದು ಚಾಳಿ ಬಿಟ್ಟರೆ ಆದೀತು ಅಂದ್ರಂತೆ ಇದು ಬಟ್ ಅಂತಿದೆಯಲ್ಲ ಆದರೆ ಅನ್ನುವಂಥದ್ದು ಭಾಳ ಡೇಂಜರಸ್ ಭಾಳ ಒಳ್ಳೆಯವರ್ಸವರು ಆದರೆ ಅಂದರೆ ಬಂತು ಅನ್ನೋ ಅಂತ ಇಲ್ಲಿ ಹಾಗೆ ಮಾಡಿದ್ದವರು ಸಾಂಬಯ್ಯ ಎಲ್ಲ ಸರಿಯೇ ಒಂದು ಚಾಳಿ ಬಿಟ್ಟು ಬಿಟ್ಟರೆ ಆದೀತು ಅಂತ ಏನದು ಮಹಾರಾಜರು ಕೇಳಿದರು ಸಭಾ ಮರ್ಯಾದಿಯೇ ಗೊತ್ತಿಲ್ಲವಲ್ಲ ಅವನಿಗೆ ಒಂದು ಮಹಾ ಸನ್ನಿಧಾನದಲ್ಲಿರುವಾಗ ಮೀಸೆ ತಿರುತ್ತಾನಲ್ಲ ಅವನು ಮಹಾ ಸನ್ನಿಧಾನದಲ್ಲಿರುವಾಗ ಮೀಸೆ ತಿರುತ್ತಾನಲ್ಲ ಅವನು ಅದೊಂದು ಕೆಟ್ಟ ಚಾಳಿ ಅದು ಬಿಟ್ಟರೆ ಸರಿ ಇರ್ತಾನವನು ಅಂತ ಸಾಂಬೈಯನವರು ವೀಣೆ ನುಡಿಸುವಾಗ ತಂತಿಯನ್ನು ಬೆರಳಿನಿಂದ ಮೀಟಿ ಒರೇಕು ಬರುವಾಗ ಅದು ಸೌಂಡ್ ರೆಸೊನೆಂಟ್ ಆಗುವಾಗ ಅನುರಣ ಆಗುವಾಗ ಒಂದು ಕ್ಷಣ ಕೈಗೆ ಬಿಡುವಾಗುತ್ತಿತ್ತಷ್ಟೇ ಒಂದು ಕ್ಷಣ ಕೈ ಬಿಡುಗಡೆ ಆಗ್ತಿತ್ತಲ್ಲ ಆ ಬಿಡುವಿನಲ್ಲಿ ಬೆರಳು ಮೀಸೆಯ ಮೇಲೆ ಹೋಗುತ್ತಿತ್ತು ಅದು ಪ್ರಯತ್ನಪೂರ್ವಕರ ಪ್ರಯತ್ನವಾಗಿ ಆಗುವಂಥದ್ದು ಅಭ್ಯಾಸ ಆದಂಥದ್ದು ಆ ಮೀಸೆ ಹುಲಿಸಾಗಿ ಬೆಳೆದದ್ದು ಭರ್ಜರಿಯಾಗಿತ್ತು ಅದನ್ನು ಸವರುವುದವರಿಗೆ ಬಹುಕಾಲದ ಅಭ್ಯಾಸದ ಪ್ರಭಾವ ಅದರಲ್ಲಿ ಅರ್ಥವೇನೂ ಇರಲಿಲ್ಲ ಇತರ ವಿದ್ವಾಂಸರು ಅದು ಗರ್ವವೆಂದು ಅರ್ಥ ಕಟ್ಟಿದರು ಗರ್ವವೆಂದು ತಿಳಿದರೂ ಮಾತು ಬೇರೆ ಗರ್ವ ಅಂತ ಅನಿಸ್ಬೋದು ಇವರು ಅರ್ಥ ಕಟ್ಟಿದ್ರು ಅದಕ್ಕೆ ಗರ್ವ ಅದು ಅಂಥೇಳಿ ಆದರೆ ಮಹಾರಾಜರು ಎಷ್ಟು ಬುದ್ಧಿವಂತರು ಅಂದರೆ ಮಹಾರಾಜರು ಉದಾಸೀನರಾಗಿ ಮುಗಳ್ನಗೆ ನಕ್ಕು ಅದೇನೋ ಒಂದು ಅಭ್ಯಾಸ ಅದನ್ನು ಗಮನಿಸತಕ್ಕದ್ದಲ್ಲ ಎಂದರು ಕ್ಷುದ್ರ ವಿದ್ವಾಂಸರ ಪ್ರಯತ್ನ ಹೀಗೆ ವಿಫಲವಾಯಿತು ಆದರೆ ಕ್ಷುದ್ರ ಇರ್ತಾರಲ್ಲ ನನ್ನ ಮೇಸ್ಟ್ ಹೇಳೋರು ನೀನು ಮಹಾಗ್ರಹಗಳ ಶಾಂತಿ ಮಾಡದಿದ್ದರೂ ತೊಂದರೆ ಇಲ್ಲ ಕ್ಷುದ್ರ ಗ್ರಹ ಶಾಂತಿ ಮೊದಲು ಮಾಡಿಸೋ ಅನ್ನೋರು ಮಹಾಗ್ರಹಗಳಿಗೆ ಶಾಂತಿ ಮಾಡಿದ್ರೆ ಸುಮ್ಮನಾಗ್ತಾವಂತೆ ಗ್ರಹಗಳು ಈ ಕ್ಷುದ್ರಗ್ರಹ ಸುಮ್ಮನೆ ಆಗೋದೇ ಇಲ್ಲಂತೆ ಅದೇ ತೃಪ್ತಿ ಜಾಸ್ತಿ ಮಾಡಿಸ್ಬೇಕು ಅಂತ ಇಲ್ಲಿ ಅವ್ರು ಸುಮ್ಮನೆ ಬಿಡ್ತಾರಿಯೇ ಕ್ಷುದ್ರ ವಿದ್ವಾಂಸರ ಪ್ರಯತ್ನ ವಿಫಲ ಆಯಿತು ಒಂದೆರಡು ತಿಂಗಳ ನಂತರ ಮತ್ತೆ ಶುಕ್ರವಾರದ ಕಚೇರಿ ನಡೆದಾಗ ಸಾಂಬಯ್ಯನವರ ಪ್ರವೀಣತೆ ಮತ್ತೊಂದು ಬಾರಿ ಸೊಗೈಸಿತು ಆಗ ಮಹಾರಾಜರು ಸಂತೋಷಪಟ್ಟು ಮತ್ತೊಂದು ಸಾರಿ ಬಾಯಿ ತುಂಬ ಸಾಂಬಯ್ಯನನ್ನು ಹೊಗಳಿದರು ಈಗ ಇನ್ನೊಬ್ಬ ವಿದ್ವಾಂಸರು ಬೇರೆ ಉಪಾಯ ತೆಗೆದರು ಹೇಗಾದರೂ ಬಲಿ ಹಾಕ್ಬೇಕಲ್ಲ ಇವ್ರನ್ನ ಅವರೆಂದರು ಸ್ವಾಮಿ ಸಾಂಬಯ್ಯನವರ ದೈವಭಕ್ತಿ ಚಿತ್ತಕ್ಕೆ ವೇದ್ಯವಾದ ಸಂಗತಿ ಬೈಲಿಕ್ಕೆ ಹೋಗಲಿಲ್ಲ ಟೀಕೆ ಮಾಡಿದರೆ ಮಹಾರಾಜರಿಗೆ ಕೇಳೋಲ್ಲ ಅಂತ ಗೊತ್ತಾಯಿತು ಇದು ಬೇರೆ ಹಾದಿ ಸಾಂಬಯ್ಯನವರ ದೈವಭಕ್ತಿ ಚಿತ್ತಕ್ಕೆ ವೇದ್ಯವಾದ ಸಂಗತಿ ಆತನ ಮನಸ್ಸಿನಲ್ಲಿ ಬಹುದಿನದಿಂದ ಒಂದು ಹಂಬಲಿಕೆ ಉಳಿದಿದೆ ಇದನ್ನು ಸಾಂಬಯ್ಯನವರು ಕೇಳಿಲ್ಲ ಇವ್ರು ಹೇಳ್ತಾರೆ ಅವರ ಮನಸ್ಸಲ್ಲೊಂದು ಬಹುದಿನದ ಬೇಡಿಕೆ ಉಳ್ಕೊಂಡಿದೆ ಅಂತ ಮಹಾರಾಜರು ಏನದು ಎಂದರು ಆತ ಬಹುಕಾಲದಿಂದ ದೇವಿಯಾಗ ಮಾಡಬೇಕೆಂದು ಅಂದುಕೊಳ್ಳುತ್ತಿದ್ದಾನೆ ಆತ ಚಾಮುಂಡೇಶ್ವರಿ ಅವಿಚ್ಛಿನ್ನ ಭಕ್ತ ಅಂತ ಕ್ಷೇತ್ರ ವಿದ್ವಾಂಸರು ಹೇಳಿದರು ಅದು ಮಹಾರಾಜರು ಹೇಳಿದರುಂತೆ ಆಗಬಹುದಲ್ಲ ಅದಕ್ಕೇನು ಕಷ್ಟ ಬೇಕಾದ ಸಾಮಾನು ಸೌಕರ್ಯಗಳನ್ನು ಒದಗಿಸೋಣ ಮೋತಿಖಾನಿಯವರಿಗೆ ಹೇಳುವುದಾಗುತ್ತದೆ ನೀವು ಜೋಯಿಸರನ್ನು ಕೇಳಿ ಲಗ್ನ ಗೊತ್ತು ಮಾಡಿ ಸಾಂಬಯ್ಯನವರನ್ನು ಸಿದ್ಧ ಮಾಡಿಕೊಳ್ಳುವಂತೆ ಹೇಳಿ ಮಹಾರಾಜ ತೀರ್ಮಾನ ಕೊಟ್ಟರು ಮಾಡಿಬಿಡಿ ಏನು ತೊಂದರೆ ಇಲ್ಲ ಅದಕ್ಕೆಲ್ಲ ಅರೇಂಜ್ ಮಾಡ್ತೀನಿ ಅಂದರು ಎಲ್ಲವೂ ಮಹಾರಾಜರ ಮಾತಿನಂತೆ ನಡೆಯಿತು ಲಗ್ನ ಗೊತ್ತಾಯಿತು ಸಾಂಬಾಯಿನವರ ಮನೆಯ ಮುಂದೆ ಚಪ್ಪರ ಮಂಟಪಗಳು ಸಿದ್ಧವಾದವು ದಯವಿಟ್ಟು ಗಮನಿಸಿ ಸಾಂಬಯ್ಯ ಕೇಳಿಲ್ಲ ಬಾಯಿಬಿಟ್ಟು ಅವರು ಪರವಾಗಿ ಅವರು ಕೇಳಿದ್ದಾರೆ ಮಹಾರಾಜರು ಒಪ್ಪಿಕೊಂಡು ಎಲ್ಲ ತಯಾರಿ ಆಗ್ತಾಯಿದೆ ಗೊತ್ತಾದ ಕಾರ್ಯಕ್ರಮದ ಮೇರೆಗೆ ಯಾಗದ ಹಿಂದಿನ ದಿನ ಸಂಜೆ ಸಾಂಬಾಯಿನವರ ಮನೆಯ ಮುಂದೆ ಓಲಗ ಬೆಳಗಿತು ವೈದಿಕರು ಬಂದು ಅಂಕುರಾರ್ಪಣೆ ಮಾಡಿಸಿದರು ಋತಿಗ್ಣವೂ ಆಯಿತು ಸಾಂಬಯ್ಯನವರು ಅವರ ಧರ್ಮಪತ್ನಿಯೂ ಸಂತೋಷ ಸಂಭ್ರಮಗಳಲ್ಲಿದ್ದರು ಅಪೇಕ್ಷೆ ಮಾಡಿದ್ದಾಗ ಹೋಯ್ತಲ್ಲಪ್ಪ ಮಹಾರಾಜರು ಮಾಡಿಸಿದರು ನಾನು ಕೇಳ್ದೇನೆ ಮಾಡಿಸಿದರು ಅಂತ ಸಂತೋಷ ಅವರಿಗೆ ಯಾಗಕ್ಕೆ ಗೊತ್ತಾದ ದಿವಸ ಬೆಳಿಗ್ಗೆ ಸಾಂಬಯ್ಯನವರಿಗೂ ಅವರ ಧರ್ಮಪತ್ನಿಗೂ ಅಭ್ಯಂಜನವಾಯಿತು ದಯವಿಟ್ಟು ಗಮನಿಸಿ ಕಥೆ ಬೆಳೆಸ್ಕೊಂಡು ಬರುವಂಥ ರೀತಿ ಹೇಗಿದೆ ನೋಡಿ ಒಂದು ಅಂಶ ಬಿಡ್ತಾ ಇಲ್ಲ ಬ್ರಾಹ್ಮಣ ಸಾಕಷ್ಟು ಜನ ಬಂದಿದ್ದರು ಮಂಗಳ ಸ್ನಾನವಾದ ಮೇಲೆ ಸಾಂಬಯ್ಯನವರಿಗೆ ದೀಕ್ಷಾ ಕಾರ್ಯದ ಅಂಗವಾಗಿ ನಡೆಯಬೇಕಾಗಿದ್ದ ಕ್ಷೌರ ಕಲ್ಯಾಣ ನಡೆಯಿತು ತಲೆ ಬೋಳ್ಸಿ ಮೀಸೆಲ್ಲ ಬೋಳ್ಸಿದ್ರೂ ಕ್ಷೌರ ಕಲ್ಯಾಣ ನಡೆಯಿತು ಆನಂತರ ಅವರು ಸ್ನಾನಕ್ಕಾಗಿ ಬಚ್ಚಲ ಮನೆಗೆ ಹೋದರು ಬೆಳಗ್ಗೆ ಅಲ್ಲಿದ್ದ ಪರಿಚಾರಕರು ಅಲ್ಲಿರಲಿಲ್ಲ ಬೆಳಗ್ಗೆ ಅಷ್ಟೊಂದು ಜನ ಓಡಾಡ್ತಿದ್ದಿರಲ್ಲ ಪರಿಚಾರಕರು ಒಬ್ಬರು ಇಲ್ಲ ಬ ಮನೆಯಲ್ಲಿ ಈಗ ಕೂಗಿದರೂ ಜವಾಬಿಲ್ಲ ಹೊರಕ್ಕೆ ಬಂದು ನಡುಮನೆಯಲ್ಲಿ ನೋಡಿದರೂ ಯಾರೂ ಇರಲಿಲ್ಲ ಎಲ್ಲೆಲ್ಲಿ ಬಿದ್ದಿದ್ದ ಅಕ್ಕಿಬೇಳೆ ರಾಶಿ ಅಲ್ಲಿ ಹಾಗೆಯೇ ಬಿದ್ದಿತ್ತು ಅರ್ಧ ಅರ್ಧ ಹಚ್ಚಿದ್ದ ತರಕ ತರಕಾರಿ ಹಚ್ಚುವರಿಲ್ಲದೆ ಹಾಗೆಯೇ ಬಿದ್ದಿತ್ತು ಎಲ್ಲನೂ ಓಡೋದಂಗೆ ಅನಿಸ್ತಿತ್ತು ಎಲ್ಲರೂ ಯಾರೂ ಇಲ್ಲ ಪಾಕಶಾಲೆಯಲ್ಲಿ ಯಾರೂ ಇರಲಿಲ್ಲ ಹೊರಗೆ ಮೇಳದವರೂ ಇರಲಿಲ್ಲ ಸಾಂಬಯ್ಯನವರ ಕುಟುಂಬ ಒಬ್ಬರ ಹೊರತು ಇನ್ನೂ ಆರು ಇಲ್ಲ ಚಪ್ಪರ ಮಂಟಪಗಳು ಖಾಲಿಯಾಗಿ ನಿಂತಿದ್ದವು ಸಾಂಬಯ್ಯನವರಿಗೆ ಆಶ್ಚರ್ಯವಾಯಿತು ಏನೂ ಅರ್ಥವೂ ಯಾರನ್ನಾದರೂ ಕೇಳೋಣವೆಂದರೆ ಅಲ್ಲಿ ತಿಳಿದವರೊಬ್ಬರೂ ಇರಲಿಲ್ಲ ಆಗ ಬೀದಿಯಲ್ಲಿ ಹೋಗುತ್ತಿದ್ದ ಗುರುತಾದವರೊಬ್ಬರನ್ನು ಕರೆದು ಸಂದರ್ಭವನ್ನು ತಿಳಿಸಿ ಅದರ ಮರ್ಮವೇನಿರಬಹುದು ಎಂದು ಕೇಳಿದರು ಏನಿದೆ ಮರ್ಮ ಎಲ್ಲರೂ ಮಾಯಾದಿರಲಿಲ್ಲ ಅಂತ ಆತ ಹೇಳಿದಂತೆ ಆಗಬೇಕಾದ ಕಾರ್ಯ ಆಯಿತು ಸ್ವಾಮಿ ಆದ್ದರಿಂದ ಎಲ್ಲರೂ ಹೊರಟು ಎಲ್ಲರೂ ಹೊರಟು ಅಂತ ಅದೇನು ಕಾರ್ಯ ಸಾಂಬಯ್ಯನವರು ಕೇಳಿದರು ಆತ ನಿಮ್ಮ ಮೀಸೆ ಬೋಳಿಸಬೇಕಾಗಿದ್ದುದು ಅಂತ ಹೇಳಿದ್ರಂತೆ ಸಾಂಬಯ್ಯನವರಿಗೆ ತುಂಬ ಆಗ್ರಹ ಬಂತು ಸ್ವಾಭಾವಿಕವಾಗಿಯೇ ಅವರು ಕೋಪಿಸ್ಟರು ಇನ್ನು ಇಂಥ ಘಟನೆ ನಡೆದ ಮೇಲೆ ಕೇಳಬೇಕೆ ತಮ್ಮ ವೀಣೆಯನ್ನು ಹೆಗಲ ಮೇಲೆ ಏರಿಸಿದರು ಕೈಯಲ್ಲಿ ಒಂದು ತಂಬಿಗೆ ಹೆಂಡತಿಯನ್ನು ಸದ್ಯದ ಉಪಯೋಗದ ಬಟ್ಟೆಗಳನ್ನು ಹೊತ್ತುತ್ತಾ ಎಂದರು ಎಲ್ಲನೂ ಅಲ್ಲ ಎಷ್ಟು ಬೇಕೋ ಹೊತ್ಕೊಂಬ ಸಾಧ್ಯವಾದ ಇಷ್ಟನ್ನು ಶ್ರೀರಂಗಪಟ್ಟಣಕ್ಕೆ ನಡೆದರು ಆ ಹೊತ್ತಿನ ಸ್ನಾನ ಭೋಜನಗಳು ಅಲ್ಲಿ ಇದು ಒಂದು ಗಟ್ಟಿ ಚೈತನ್ಯ ಹೇಗಿರುತ್ತೆ ನೋಡಿ ಅಪಮಾನ ಆಯಿತು ಅಂತ ಕಾಲು ಹೊಸಗೊಂಡು ಹೋಗಿ ಯಾಕೆ ಹೆಂಗಾಯ್ತು ಅಂತ ಯಾರನ್ನೂ ಕೇಳೋದಿಲ್ಲ ಗೊತ್ತಾಯಿತು ಅವ್ರಿಗೆ ಇದಕ್ಕೋಸ್ಕರ ಆಗಿದೆ ಇದು ಅಂತ ಹೇಳಿ ವೀಣೆ ಹೆಗಲ ಮೇಲೆ ಹೊತ್ಕೊಂಡು ಶ್ರೀರಂಗಪಟ್ಟಣಕ್ಕ ಅಲ್ಲೇ ಸ್ನಾನ ಮಾಡೋದು ಅಲ್ಲೇ ಊಟ ಅಂತ ಇಷ್ಟರೊಳಗಾಗಿ ವರ್ತಮಾನ ಮಹಾರಾಜರ ಕಿವಿ ಮುಟ್ಟಿತು ಅವರು ಕ್ಷುದ್ರ ವಿದ್ವಾಂಸರು ಮಾಡಿದ ಕುಹಕಕ್ಕಾಗಿ ತುಂಬ ನೊಂದುಕೊಂಡರು ಹೇಗಾದರೂ ಸಾಂಬಾಯಿನವರನ್ನು ಹಿಂತಿರುಗಿಸಿ ಆಪ್ತ ಜನರನ್ನು ಶ್ರೀರಂಗಪಟ್ಟಣಕ್ಕೆ ಕಳುಹಿಸಿದರು ಆಗ ಸಾಂಬಯ್ಯನವರು ರಾಜಭೃತ್ಯರನ್ನು ಕುರಿತು ಹೀಗೆ ಹೇಳಿದ್ರಂತೆ ಬಂದಂತ ರಾಜದೂತರಿಗೆ ಸಾಂಬಯ್ಯನವರು ಏನು ಹೇಳಿದರು ಅನ್ನೋದು ಮಾತು ಚೆನ್ನಾಗಿದೆ ಇನ್ನು ಮೇಲೆ ಈ ಸಾಂಬನ್ನು ವೀಣೆ ಆ ಸಾಂಬನ್ನು ಕೇಳುವುದಕ್ಕೋಸ್ಕರ ಮಾತ್ರ ಈ ಸಾಂಬನ್ನು ನುಡಿಸುವುದು ಆ ಸಾಂಬನ್ನು ಕೇಳುವುದಕ್ಕೋಸ್ಕರ ಮಾತ್ರ ಯಾವ ಮನುಷ್ಯನಿಗಾಗಿಯೂ ಈ ಸಾಂಬನ್ನು ತಲೆ ತಗ್ಗಿಸುವವನಲ್ಲ ಮಹಾರಾಜರಿಗೆ ನನ್ನಲ್ಲಿ ಅಭಿಮಾನ ಉಂಟು ಆದರೆ ಅವರ ಆಸ್ಥಾನ ಹಾಗಿಲ್ಲ ನಾನು ತಿರುಪತಿಗೆ ಹೊರಟಿದ್ದೇನೆ ಅಲ್ಲಿ ಮೂರು ತಿಂಗಳ ಕಾಲ ಇದ್ದು ದೇವರ ಸನ್ನಿಧಿಯಲ್ಲಿ ಪ್ರತಿದಿನವೂ ನನ್ನ ಸೇವೆ ಸಲ್ಲಿಸುತ್ತೇನೆ ಆಮೇಲೆ ಕಾಳಹಸ್ತಿಗೆ ಹೋಗುತ್ತೇನೆ ಈ ವೀಣಿಯನ್ನು ಕೇಳಬೇಕೆನ್ನುವರು ಅಲ್ಲಿ ದೇವರ ಸನ್ನಿಧಿಗೆ ಬರಲಿ ಹೋಗ್ಬಿಟ್ಟು ಹೇಳಿ ಬರಲಿಲ್ಲ ವಾಪಸ್ ನೋಡಿ ಅದಕ್ಕೆ ಡಿ ವಿಜಿ ಹೇಳ್ತಾರೆ ಒಳ್ಳೇದಾಗೋದನ್ನು ಕಂಡ್ರೆ ಹೊಟ್ಟೆ ಹತ್ತು ಜನ ಹೊಟ್ಟೆ ಉರ್ಕೋತಾರಲ್ಲ ಇದರಿಂದಾಗಿ ಒಂದು ಅನರ್ಘ್ಯ ರತ್ನ ತಪ್ಪಿಸ್ಕೊಂಡು ಹೋಗಲಿಲ್ವಾ ನಮ್ಮ ಕಡೆಯಿಂದ ಅಂತ ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೋ ವಿಧಿ ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನರನೋಳು ಹೊಟ್ಟೆ ತುಂಬಿದ ತೋಳ ಮಲಗೀತು ನೀಂ ಪೆರರ ದಿಟ್ಟಿಸುದ ಕರುಬುವೆಯೋ ಮಂಕುತಿಮ್ಮ ಅಂತ ಹೊಟ್ಟೆ ತುಂಬಿದ ತೋಳ ಮಲ್ಕೊಳ್ಳತ್ತಂತೆ ಹೊಟ್ಟೆ ಕಿಚ್ಚಿದ್ದವನು ಮಲ್ಕೊಳ್ಳೋ ಸಾಧ್ಯನೇ ಇಲ್ಲ ತಾನು ಚೆನ್ನಾಗಿದ್ದರೂ ಪಕ್ಕದವರು ಚೆನ್ನಾಗಿದ್ದರೆ ಕಷ್ಟ ಆಗುತ್ತೆ ಅವನಿಗೆ ಇವರು ತಾವು ಚೆನ್ನಾಗಿದ್ದರು ಆ ಸ್ಥಾನದಲ್ಲಿ ಮಹಾರಾಜರನ್ನು ಹೊಗಳುತ್ತಾರಲ್ಲ ಅಂತ ಹೊಟ್ಟೆ ಕೆಚ್ಚಿಂದ ಒಂದು ಅನರ್ಘ್ಯವಾದ ರತ್ನವನ್ನ ಕಳ್ಕೊಂಡ್ರು ಮಹಾರಾಜರು ಕಳಿಸಿದ್ರು ಬರಲಿಲ್ಲ ಅವರು ಅದಕ್ಕೆ ಡಿ ವಿಜನ್ ಹೇಳ್ತಾರೆ ಇದೇ ರೀತಿ ಸಾರ್ವಜನಿಕ ಕ್ಷೇತ್ರದಲ್ಲೂ ಆಗ್ತದೆ ಅಂತ ನಮ್ಮ ದೇಶದಲ್ಲಿ ಬಹುಮಂದಿ ಸಾರ್ವಜನಿಕ ಕಾರ್ಯಕ್ಕೆಂದು ಹೊರಡುವವರ ಪಾಡು ಇಂಥದ್ದೇ ಗುಡಿಗೆ ಗೋಪುರ ಕಟ್ಟೋಣವೆಂದರೆ ಎಲ್ಲರೂ ಭೇಷ್ ಎನ್ನುತ್ತಾರೆ ಪಾಠಶಾಲೆ ನಡೆಸೋಣವೆಂದರೆ ಅದು ಬಹಳ ಅವಶ್ಯ ಎನ್ನುತ್ತಾರೆ ಭುಜ ತಟ್ಟುತ್ತಾರೆ ಪ್ರೋತ್ಸಾಹ ಹೇಳುತ್ತಾರೆ ಪ್ರೋತ್ಸಾಹಿತನಾದ ಬೇಕೂಫುನು ನನಗೆ ಹೆಂಗಿದೆ ಅದು ಪ್ರೋತ್ಸಾಹಿತನಾದ ಬೇಕೂಫುನು ಮುಂದೆ ಬಂದರೆ ಎಲ್ಲರೂ ಅವನನ್ನು ಮುಂದೆ ತಳ್ಳಿ ತಮ್ಮಷ್ಟಕ್ಕೆ ತಾವು ಹಿಂದೆ ಸರಿದು ನಾವು ಅವತ್ತೇ ಹೇಳಲ್ವೇ ಹುಚ್ಚು ಪ್ರಯತ್ನ ಇದು ಎಂದು ಮಾತನಾಡಿಕೊಳ್ಳುತ್ತಾ ತಮ್ಮ ಬುದ್ಧಿವಂತಿಕೆಯನ್ನು ತಾವೇ ಮೆಚ್ಚಿಕೊಳ್ಳುತ್ತಾರೆ ಅದಕ್ಕೆ ಮಾತು ಬಂದಿರೋದು ನಮಾಜ್ ಮಾಡಲಿಕ್ಕೆ ಹೋದರೆ ಮಸೀದಿ ಕೊಳಗೆ ಬಿತ್ತು ಅಂತ ಒಂದು ಸಾಧನೆ ಮಾಡೋಣ ಅಂತ ಯಾರಾದರೂ ಪ್ರಯೋಗ ಮಾಡಿದರೆ ನೂರು ಜನ ಮಾಡಿ ಮಾಡಿ ಚೆನ್ನಾಗಿದೆ ಅಂತ ಮುಂದೆ ತಳ್ಳಿಬಿಟ್ಟು ಅವ್ನು ಕಟ್ಟಕ್ಕೆ ಸಿಕ್ಕಾಕೊಂಡು ಹಿಂದೆ ಬಂದು ಹುಚ್ಚ ಅವನು ಸುಮ್ಮನೆ ಹೋದ ಮುಂದೆ ಬೇಡ ಅಂದರೆ ಕೇಳಿಲ್ವ ನಮ್ಮ ಹುಡುಗ ಹೇಳ್ತಿದ್ದ ನಮ್ಮ ಮನೆಯಲ್ಲಿ ಊರಲ್ಲಿ ಹಳ್ಳಿಯಲ್ಲಿ ಹೇಳ್ತಿದ್ದ ಯಜಮಾನ್ರು ಹೇಗಿದ್ದರು ಅಂದರೆ ಅವ್ರ ಮನೇಲಿ ಒಬ್ಬ ಅಟೆಂಡ್ರು ಕೆಲಸ ಮಾಡೋಣ ಕೂಲಿ ಕೆಲಸ ಮಾಡಿ ಹುಡುಗ ಅವನ ಹೆಸರು ಭೀಮಾ ಅಂತ ಹೆಸ್ರು ಅವನ ಬಗ್ಗೆ ಎಲ್ಲ ಹೇಳೋರಂತೆ ನಮ್ಮ ಭೀಮ್ಯಾ ರೀ ಏನು ಹಾವು ಹೊಡಿತಾನ್ರಿ ಅವನು ಅಂತ ಹೊಲದಲ್ಲಿ ಹಾವು ಬರ್ತಾವಲ್ಲ ಬೇಕಾದಷ್ಟು ನಮ್ಮ ಭೀಮ್ಯಾ ಏನು ಹಾವು ಹೊಡಿತಾನ್ರೀ ಭಾಳ ಚೆನ್ನಾಗಿ ಹೊಡಿತಾನೆ ಹಾವು ಅಂತ ಅದನ್ನ ಕೇಳಿ ಕೇಳಿ ಹುಬ್ಬಿಟ್ಟವನು ನಮ್ಮ ಯಜಮಾನ್ರ ಬಗ್ಗೆ ಹೇಳ್ತಾರೆ ಹಾಂ ಚೆನ್ನಾಗಿ ಹೊಡಿತೀನಿ ಅಂತ ಅಕಸ್ಮಾತ್ ಹಂಗೆ ಹೊಡೆದ್ನೋ ಹೇಳಿಲ್ವ ನಾನು ಭೀಮಾ ಚೆನ್ನಾಗಿ ಹೊಡಿತಾನೆ ಅಂತ ಹೇಗೆ ಹೊಡೆದ ನೋಡಿ ಅನ್ನೋದು ಹೊಡೆಯೋಕೋ ಕಚ್ಕೊಂಡು ಹುಚ್ಚ ಹೊಡೆಯೋಕೆ ಹೋಗೋದು ಹಾಗೆಲ್ಲನು ಕದ ಇವ್ರಿಗಂತೂ ಏನು ಆಗೋದೆ ಇಲ್ಲ ಆಗೋದು ಅವನಿಗೆ ಮುಂದಿರೋನು ಅವನು ಹೀಗೆ ಅದಕ್ಕೆ ಹೇಳ್ತಾರೆ ಮುಂದೆ ಪ್ರೋತ್ಸಾಹಿತನಾಗಿ ಹೋದ ಬೇಕೂಫನು ಮುಂದೆ ಹೋದರೆ ಅವನು ಬೇಕೂಫನೇ ಆಗ್ತಾನೆ ಇದು ಪ್ರಸಂಗ ನಮ್ಮಲ್ಲಿದೆ ಅಂತ ಡಿ ಹೇಳ್ತಾರೆ ಮುಂದಿಂದು ಚಿತ್ರ ಮೈಸೂರು ವಾಸುದೇವ್ ಆಚಾರ್ಯರದು ವಾಗ್ಯಯಕಾರರು ಅಂತ ಎಂಥ ದೊಡ್ಡ ಚೇತನಗಳೆಲ್ಲ ಅವು ನಾ ಇದೇ ಮಾತಾಡ್ತಾ ಅಂತಿದ್ದೆ ಸರ್ ಹತ್ರ ಮಾತಾಡ್ತಾ ಆ ಕಾಲ ಎಷ್ಟು ಚೆನ್ನಾಗಿತ್ತು ನೆನೆಸ್ಕೊಂಡ್ರೆ ಒಂಥರ ರೋಮಾಂಚನ ಆಗುತ್ತೆ ಅಂತವರು ಇದ್ರಲ್ಲ ಒಂದೊಂದ್ಸಲ ಅನಿಸುತ್ತೆ ಈ ಭೂಮಿ ಮೇಲೆ ಈ ಹಾಲಲ್ಲಿ ಬಂದಿದ್ದಾರೆ ಎಷ್ಟೊಂದು ಜನ ಈ ಗೋಖಲೆ ಇನ್ಸ್ಟ್ಯೂಟ್ ನಾವು ಕೂತಂಥ ಜಾಗದಲ್ಲಿ ಅಂಥವ್ರು ಬಂದು ಹೋಗಿದ್ದಾರೆ ಕೂತು ಹೋಗಿದ್ದಾರೆ ಮಾತಾಡಿ ಹೋಗಿದ್ದಾರೆ ಅದು ನೆನೆಸ್ಕೊಂಡ್ರೆ ಒಂಥರ ಧನ್ಯ ಅನಿಸುತ್ತೆ ನಮ್ಮದು ಅವ್ರು ಅಡ್ಡಾಡೋ ಜಾಗದಲ್ಲಿ ನಾವು ಅಡ್ಡಾಡ್ತಿದ್ದೀವಲ್ಲಪ್ಪ ನಿಂತ್ಕೊಂಡಿದ್ದೀವಿ ಅಂತ ಅನ್ಸುತ್ತೆ ಈ ಜಾಗದಲ್ಲಿ ಬಂದು ಹೋಗಿದ್ದಾರೆ ಅದು ಡಿ ವಿ ಜಿ ಚೈತನ್ಯಕ್ಕೋಸ್ಕರ ಬಂದವರೆಲ್ಲರೂ ಅಂಥ ಜಾಗದಲ್ಲಿ ನಾವು ಕೂತಿದ್ದೀವಿ ಅಂದರೂ ಧನ್ಯತೆ ಭಾವ ಬರಬೇಕಾದ್ರೆ ಅವ್ರ ಜೊತೆಗೆ ಬದುಕಿದಾಗ ಹೇಗಿರಬೇಕು ಒಂದು ಘಟನೆಯನ್ನು ಹೇಳ್ತಾರೆ ವಾಗ್ಯಕಾರರಾದಂಥ ವಾಸುದೇವಾಚಾರ್ಯರ ಸಂಗೀತದ ಬಗ್ಗೆ ಹೇಳೋದು ತುಂಬ ಕಷ್ಟ ಮಾತಿನಲ್ಲಿ ಹೇಳೋದು ಕಷ್ಟ ಅದನ್ನು ಆದರೆ ಅವ್ರ ಹೃದಯವಂತಿಕೆ ಬಗ್ಗೆ ಒಂದು ಘಟನೆಯನ್ನು ಬರೀತಾರೆ ಡಿ ವಿ ಹೃದಯವಂತಿಕೆ ಎಷ್ಟು ದೊಡ್ಡದು ಅಂತ ಸಾಮಾನ್ಯವಾಗಿ ಹೇಳೋದು ನಾನು ಎಲ್ಲರೂ ಎಲ್ಲದರಲ್ಲೂ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ ಸಂಗೀತದಲ್ಲಿ ಅಸಾಧಾರಣ ಸೇವೆ ಮಾಡಿದಂಥ ವಾಸುದೇವಾಚಾರ್ಯರು ಹೃದಯವಂತಿಕೆ ಬಗ್ಗೆ ಹೇಳ್ತಾರೆ ಮಾತನ್ನು ಅವರು ಪರಿಚಯ ಹೇಗೆ ಮಾಡ್ತಾರೆ ನೋಡಿ ಡಿ ವಿ ಜಿ ವಾಸ ವಾಸುದೇವಾಚಾರ್ಯರು ಒಂದೇ ಸಾಲಲ್ಲಿ ಮಾತಾಡ್ತಾರೆ ಮನುಷ್ಯ ಹೃದಯದ ಒಂದು ಭಾವವು ಕಿವಿಗೆ ಸುಖ ಮಾಡುವ ನಾದ ರೂಪದಲ್ಲಿ ಅದು ಸಂಗೀತ ಎನಿಸುತ್ತದೆ ಎಷ್ಟು ಚೆಂದ ಮಾತು ನೋಡಿ ಮನುಷ್ಯ ಹೃದಯದ ಒಂದು ಭಾವವು ಕಿವಿಗೆ ಸುಖ ಮಾಡುವ ನಾದ ರೂಪದಲ್ಲಿ ಅದು ಸಂಗೀತ ಎನಿಸುತ್ತದೆ ಒಂದು ಭಾಳ ಒಳ್ಳೆ ಡೆಫಿನೇಷನ್ ಇದೆ ಮ್ಯೂಸಿಕ್ ಬಗ್ಗೆ ಮ್ಯೂಸಿಕ್ ಈಸ್ ಅ ವೆಹಿಕಲ್ ಥ್ರೂ ವಿಚ್ ಹೈಯಸ್ಟ್ ಸೆಂಟಿಮೆಂಟ್ಸ್ ಆಫ್ ಹ್ಯೂಮನ್ ಹಾರ್ಟ್ ಫೈಂಡ್ ಎಕ್ಸ್ಪ್ರೆಷನ್ ಅಂತ ಮನುಷ್ಯ ಜೀವನದ ಅತ್ಯಂತ ಉದಾತ್ತವಾದ ಭಾವನೆಗಳು ಬರೋ ಸಂಗೀತದಲ್ಲಿ ಮಾತ್ರ ಅಂತ ಅದ್ರ ಬಗ್ಗೆ ಹೇಳ್ತಾರೆ ವಾಸುದೇವಾಚಾರ್ಯರದು ಅಂತಹ ಭಾವ ಸಂಗೀತ ಅವರಿಗೆ ಸಂಗೀತವಿದ್ದ ಕುಲವೃತ್ತಿಯಾಗಿ ಬಂದದ್ದಲ್ಲ ಅದು ಅವರ ಸ್ವಂತ ಇಷ್ಟದಿಂದ ಮನೆಯ ಹಿರಿಯರ ಇಷ್ಟಕ್ಕೆ ವಿರೋಧವಾಗಿ ಸಂಪಾದಿಸಿಕೊಂಡ ಭಾಗ್ಯ ಹೇಗಿದೆ ನೋಡಿ ಸ್ವಂತ ಇಷ್ಟಕ್ಕೆ ಮನೆಯಲ್ಲಿ ಬೇಡ ಅಂದರೂ ಮಾಡ್ಕೊಂಡಂಥದ್ದು ಈ ಸಂಗೀತ ಪ್ರೇಮಕ್ಕೆ ಮೂಲವಾಗಿದ್ದುದು ಒಂದು ಹೃದಯ ಗುಣ ಆ ಗುಣದಲ್ಲಿ ಎರಡು ಅಂಶ ಬೆರೆತಿದ್ದವು ಎಷ್ಟು ಚೆನ್ನಾಗಿ ಅನಾಲಿಟಿಕಲ್ ಆಗಿ ಬರುತ್ತೆ ನೋಡಿ ಆ ಗುಣದಲ್ಲಿ ಎರಡು ಅಂಶ ಬೆರೆತಿದ್ದವು ಒಂದು ಜನದ ಮನೋಭಾವವನ್ನು ಅರಿತುಕೊಳ್ಳುವ ಮನಸ್ಸೂಕ್ಷ್ಮತೆ ಇನ್ನೊಂದು ಆ ಭಾವದಲ್ಲಿ ಸಹಕರಿಸುವ ಸ್ನೇಹ ವೃತ್ತಿ ಜನರಿಗೆ ಏನು ಬೇಕು ಅಂತ ಅರ್ಥ ಮಾಡ್ಕೊಳ್ಳೋದು ಒಂದಾದರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಬೇಕೋ ಕೊಡುವಂಥದ್ದು ಇನ್ನೊಂದು ಎರಡೂ ವಾಸುದೇವಾಚಾರ್ಯರು ಸೇರಿಕೊಂಡಿತ್ತು ಅಂತ ಇದಕ್ಕೆ ಅನೇಕ ನಿದರ್ಶನಗಳನ್ನು ಕಂಡಿದ್ದೇನೆ ಒಂದನ್ನು ಈಗ ಅರಿಕೆ ಮಾಡಬಹುದು ಅಂತ ಡಿ ವಿ ಜಿ ಆ ಪ್ರಸಂಗ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ದಿವಸ ಮಧ್ಯಾಹ್ನಾಂತರ ಸುಮಾರು ಮೂರು ಗಂಟೆಗೆ ಆಚಾರ್ಯರು ನನ್ನ ಮನೆಗೆ ಬಂದರು ವಾಸುದೇವಾಚಾರ್ಯರು ಡಿ ಮನೆಗೆ ಬಂದರು ಮಧ್ಯಾಹ್ನ ಮೂರು ಗಂಟೆಗೆ ಕುಶಲ ಪ್ರಶ್ನೆ ಮೇಲೆ ಕೇಳಿದೆ ಆಚಾರ್ಯರು ಈ ಬಿಸಿಲೇಲಿ ದಯಮಾಡಿಸೋಣ ಆಯಿತಲ್ಲ ಬಿಸಿಲೇಲಿ ಹ್ಯಾಕೆ ಬಂದರೆ ಎಂತ ಕೇಳಿದ್ರಂತ ಆಗ ಆಚಾರ್ಯರು ಹೇಳಿದ್ರಂತೆ ಪರೀಕ್ಷೆ ಮಾಡುವುದಕ್ಕೆ ಬಂದಿದ್ದಾರೆ ಆಚಾರ್ಯರು ಪರೀಕ್ಷೆ ಮಾಡೋಕ್ಕೆ ಬಂದಿದ್ದಾರೆ ಆಚಾರ್ಯರು ಅವರಿಗೆ ಇಲ್ಲಿ ಬರಿಯ ಮಾತಿನ ಮರ್ಯಾದೆಯೋ ನಿಜವಾದ ವಿಶ್ವಾಸವೋ ನೋಡೋಣ ಡಿವಿಜಿ ವಿ ಜಿ ಮಾತಿನ ಮರ್ಯಾದೆನೋ ನಡೆಸ್ತೀರೋ ಅಂತ ಆಗ ನಾನು ಕೇಳಿದೆ ಇನ್ನೂ ಪರೀಕ್ಷೆಯೇ ಇಷ್ಟು ವರ್ಷ ಆದನ ಪರೀಕ್ಷೆನಾ ಅಂತ ಕೇಳಿದ್ರಂತೆ ಹಾಗಾದ್ರೆ ಆಚಾರ್ಯ ಹೇಳಿದ್ರಂತೆ ಹಾಗಾದರೆ ಆಚಾರ್ಯರು ಕರೆದ ನೀವು ಬರಲು ಅಡ್ಡಿ ಇಲ್ಲ ತಾನೆ ನಾ ಎಲ್ಲಿ ಬರ್ತೀರಲ್ಲ ಅಂತ ಕೇಳಿದ್ರಂತೆ ನಾನು ಸಂದೇಹವೆಲ್ಲಿ ಎಂದೆ ಆಚಾರ್ಯರು ಹೇಳಿದರು ವಿಚಾರ ಮಾಡಿ ಹೇಳೋಣವಾಗಲಿ ರಾತ್ರಿ ಕತ್ತಲಾದ ಮೇಲೆ ಪೇಟಿಯ ಹಿಂದಿನ ಗಲ್ಲಿಗಳಲ್ಲೇ ಬರಬೇಕಾಗುತ್ತದೆ ಆಲೋಚನೆ ಮಾಡೋಣವಾಗಲಿ ಅಂತ ಹೇಳಿದರು ಅಂತೆ ಎಲ್ಲಿ ಕರೆದಲ್ಲಿ ಬರ್ತೀನಿ ಅಂತ ಹೇಳೋ ಸುಲಭ ಇಂತಲ್ಲಿ ಬರಬೇಕಾಗ್ತದೆ ರಾತ್ರಿ ಅಂತ ಆಗ ನಾನು ಏನೂ ಪರವಾಗಿಲ್ಲ ಆಚಾರ್ಯರು ಎಲ್ಲಿ ಎಷ್ಟು ಹೊತ್ತಿನಲ್ಲಿದ್ದರೆ ನಾನು ಅಲ್ಲಿ ಸಿದ್ಧ ಎಂದೆ ಹೀಗಾದ ಒಪ್ಪಂದದ ಮೇರೆಗೆ ಆ ರಾತ್ರಿ ಚಿಕ್ಕಪೇಟೆಯಲ್ಲಿ ಗುರುತು ಹೇಳಿದ್ದ ಕಡೆಗೆ ಒಬ್ಬ ಆಸಾಮಿ ನನಗಾಗಿ ಕಾದಿದ್ದ ಆತ್ರಿ ಹೋದ್ರಿ ಒಬ್ಬ ಸ್ವಾಮಿ ಕಾಯ್ಕೊಂಡಿದ್ದ ನಾನು ಆತನ ಹಿಂದೆ ನಡೆದು ಒಂದು ಸಂದಿಯಲ್ಲಿ ಒಂದು ಮನೆ ಸೇರಿದ್ದಾಯಿತು ಯಾವುದೋ ಒಂದು ಸಂತಿಯಲ್ಲ ಸಣ್ಣ ಮನೆ ಅದು ಹಳೇ ಕಾಲದ ಮಣ್ಣು ಮಾಳಿಗೆ ಚಾವಣಿ ಕೈಗೆ ಎಟುಕುವಂತಿತ್ತು ಅಲ್ಲಿ ಹತ್ತು ಹನ್ನೆರಡು ಮಂದಿಯೇ ಒಂದು ಸಣ್ಣ ಗೋಷ್ಠಿ ನೆರೆದಿತ್ತು ಸಣ್ಣ ಮನೆ ಹತ್ತು ಹನ್ನೆರಡು ಜನ ಕೂತಿದ್ದಾರೆ ಸುಮಾರು ಒಂಬತ್ತು ಗಂಟೆಗೆ ಆಚಾರ್ಯರ ಹಾಡಿಕೆ ಪ್ರಾರಂಭವಾಗಿ ಹನ್ನೆರಡರವರೆಗೆ ನಡೆಯಿತು ಆ ಸಣ್ಣ ಮನೆಯಲ್ಲಿ ಹನ್ನೆರಡು ದಿನದ ಮುಂದೆ ಪಿಟೀಲು ಮೃದಂಗಗಳ ಕೆಲಸ ಮಿತವಾಗಿತ್ತು ಆಚಾರ್ಯರು ಬೇಗಡೆ ಕಾಂಬೋಜಿ ಶಂಕರಾಭರಣಗಳನ್ನು ವಿಸ್ತರಿಸಿ ಹಾಡಿದರು ಭಾವಪುಷ್ಟವಾದ ರಾಗವಿನ್ಯಾಸ ಆಚಾರ್ಯರಲ್ಲಿ ಕಂಡಿದ್ದ ಅತಿಶಯ ಅದು ಕಡೆಯಲ್ಲಿ ನಾನು ಹಾಡು ಮುಗಿದ ಮೇಲೆ ಕೇಳಿದರಂತೆ ಮುಗಿದ ಮೇಲೆ ನಾನು ಈ ಯಾವ ಗಂಧರ್ವ ಯಾವ ವಿದ್ಯಾಧರ ಇಲ್ಲಿ ಅವತಾರ ಮಾಡಿದ್ದ ಎಲ್ಲ ಬಿಟ್ಟಿ ಇಲ್ಲಿ ಮನೇಲಿ ಬಂದು ಹಾಡ್ತಿದ್ದೀರಲ್ಲ ರಾತ್ರಿ ಅದು ಇಲ್ಲಿ ಯಾವ ವಿದ್ಯಾಧಾರ ಯಾವ ಗಂಧರ್ವ ಅವತಾರ ಮಾಡಿದ್ದ ಎಂದೆ ಆಚಾರ್ಯರು ಅಲ್ಲಿ ಕಂಬಕ್ಕೊರಗಿಕೊಂಡು ಹಾಸಿಗೆ ಮೇಲೆ ಕುಳಿತು ತಲೆದೂಗುತ್ತಾ ಅಚ್ಚುಕಟ್ಟಾಗಿ ತಾಳ ಹಾಕುತ್ತಿದ್ದ ಒಬ್ಬ ವೃದ್ಧರ ಎಲ್ಲ ಅವರ ಪ್ರಸಾದ ಎಂದರು ಯಾರೋ ಮುದುಕ ಕೂತಿದ್ದಾರೆ ಕಂಬ ಕಾಣಿಸ್ಕೊಂಡು ಅವರು ಪ್ರಸಾದ ಅಂತ ಹೇಳಿದ್ರಂತೆ ವಿಷಯ ಏನು ಅಂದರೆ ವಾಸುದೇವಾಚಾರ್ಯರು ಬಾಲ್ಯದಲ್ಲಿ ಈ ಮುದುಕರ ಮನೆಯಲ್ಲಿ ಆಗಾಗ ಊಟ ಮಾಡಿ ಆಧರಣೆ ಪಡೆದಿದ್ದರಂತೆ ಹುಡುಗರಾಗಿದ್ದಾಗ ಅವ್ರ ಮನೆ ಊಟಕ್ಕೆ ಹೋಗಿದ್ದಾರೆ ಯಾವಾಗಲೂ ಪ್ರಸಕ್ತ ಸಂದರ್ಭಕ್ಕೆ ಹಿಂದಿನ ದಿವಸ ಆಚಾರ್ಯರು ಅವೃದ್ಧರನ್ನು ಕಂಡಿದ್ದಾಗ ಅವರು ವಾಸು ಇನ್ನು ನಾನು ನಿನ್ನ ಸಂಗೀತ್ ಸಂಗೀತ ಕೇಳುವುದು ಎಲ್ಲಪ್ಪ ವಯಸ್ಸು ಎಂಬತ್ತೈದಾಯಿತು ಕಚೇರಿಗೆ ಬಂದು ಕುಳಿತಿರಲಾರೆ ಎಂದು ಪೇಚಾಡಿಕೊಂಡರಂತೆ ಆಚಾರ್ಯರು ನೀವು ನನ್ನ ಕಚೇರಿಗೆ ಬರಬೇಕೆ ನೀವಿರೋ ಕಡೆಗೆ ನನ್ನ ಕಚೇರಿ ನಡೆಯಲಾರದೆ ಎಂದು ಉತ್ತರ ಹೇಳಿದರಂತೆ ಇದು ಆ ರಾತ್ರಿಯ ದಿವ್ಯಗಾನದ ಅಂತರಂಗ ಹಿಂದಿನ ದಿವಸ ಹೇಳಿ ನೀವ್ಯಾಕೆ ಬರಬೇಕು ವಯಸ್ಸಾಗಿ ನಾನೇ ಬಂದು ನಿಮ್ಮಲ್ಲಿ ಹಾಡು ಹೋಗ್ತೀನಿ ಅಂತ ಹೇಳಿ ಹಾಡಿದ್ರಂತೆ ವಾಸುದೇವಾಚಾರ್ಯರು ಭಾವಜೀವಿ ಮಹಾಕಾವ್ಯ ವ್ಯಾಸಂಗದಿಂದ ಅವರಿಗೆ ಭಾವ ಸಂಸ್ಕಾರವಾಗಿತ್ತು ಈ ಪದಗಳನ್ನು ಎಷ್ಟು ಓದಿದ್ರೂ ಸಂತೋಷ ತೃಪ್ತಿ ಆಗಲ್ಲ ನೋಡಿ ಎಷ್ಟು ತೂಕ ಮಾಡಿಬಾರ್ದಂಥ ಪದಗಳು ಮಹಾಕಾವ್ಯ ವ್ಯಾಸಂಗದಿಂದ ಅವರಿಗೆ ಭಾವ ಸಂಸ್ಕಾರವಾಗಿತ್ತು ಅದಕ್ಕೆ ಮಹಾಕಾವ್ಯಗಳನ್ನು ಓದ್ತಾಯಿದ್ರೆ ನಮ್ಗೆ ಅರಿವಿಲ್ಲದಂತೆ ನಮ್ಮಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ ಭಾವ ಸಂಸ್ಕಾರವಾಗಿತ್ತು ಆ ಭಾವರಸ ಅವರ ಸಂಗೀತದಲ್ಲಿ ನಾದ ಪ್ರವಾಹವಾಯಿತು ವರ್ಣ ಹಾಡಿದರೂ ಅದರಲ್ಲಿ ಭಾವವೈಖರಿ ಎದ್ದು ಕಾಣುತ್ತಿತ್ತು ಯಾಕಂದ್ರೆ ಮಾತು ಹೇಳ್ತಾರೆ ಅದ್ಭುತ ಮರೆಯುವಂಗೆ ಇಲ್ಲ ಅದು ಅಷ್ಟು ಚೆನ್ನಾಗಿ ಅದು ಅದು ಸತ್ಕಾವ್ಯ ಸಹೋದರ ಅಂತ ಈ ಭಾವವೈಖರಿ ಇದೆಯಲ್ಲ ಸತ್ಕಾವ್ಯ ಸಹೋದರ ಒಂದು ಒಳ್ಳೆಯ ಕಾವ್ಯಕ್ಕೆ ಸಹೋದರ ಭಾವ ಇರಬೇಕು ಬರೀ ಕಾವ್ಯ ಓದಿದ್ರೆ ಚೆನ್ನಾಗಿಲ್ಲ ಆ ಭಾವ ಬಂದರೆ ಮಾತ್ರ ಆಗುವಂಥದ್ದು ಅದಕ್ಕೆ ಆ ಸತ್ಕಾವ್ಯಕ್ಕೆ ಸಹೋದರ ಅದು ಅದು ಭಗವದ್ಧ್ಯಾನಕ್ಕೆ ಆಪ್ತಮಿತ್ರ ಅಂತ ಭಗವದ್ ಧ್ಯಾನಕ್ಕೆ ಆಪ್ತಮಿತ್ರ ವಾಗ್ಯೇಕಾರರದಂಥ ವಾಸುದೇವಾಚಾರ್ಯರಲ್ಲಿ ಎಲ್ಲೋ ಚಿಕ್ಕಪೇಟೆಯಲ್ಲಿ ಸಣ್ಣ ಸಂದಿಲಿ ಮನೇಲಿ ಕೂತ್ಕೊಂಡು ಹಾಡೋದಿದೆಯಲ್ಲ ಅವ್ರಿಗೆ ಎಂತೆಂಥ ಮರ್ಯಾದೆ ಸಿಕ್ಕಂಥ ಜಾಗ ಆದರೆ ಆ ಪ್ರೀತಿಗೋಸ್ಕರ ಯಾವತ್ತೋ ಮಗುವಾಗಿದ್ದಾಗ ಬಾಲಕನಾಗಿದ್ದವ್ರ ಮನೇಲಿ ಊಟ ಮಾಡಿಕೊಂಡು ಆಧರಣೆ ಪಡೆದಿದ್ದೇನೆ ಅನ್ನೋ ಒಂದು ಕಾರಣಕ್ಕೆ ಅವರಿದ್ದಲ್ಲಿ ಹೋಗಿ ಹಾಡಿದ್ರಲ್ಲ ಇದು ಒಂದು ಭಾಗ್ಯ ಹಿರಿಯರದ್ದು ಆಯಿತು ನಾನು ನೋಡೋದು ಇನ್ನೊಂದು ರೀತಿಯಿಂದ ಡಿ ವಿ ಜಿ ಅವ್ರದ್ದಂಥ ಭಾಗ್ಯ ಭಾಗ್ಯ ಅವರು ಮನೆಗೆ ಬಂದು ಕರ್ಕೊಂಡು ಹೋಗಿ ಕಂಡೀಷನ್ ಹಾಕಿ ನೀವು ಬರಲೇಬೇಕು ನಾನಿದ್ದಲ್ಲಿ ಅಂಥೇಳಿ ಅವ್ರ ಮುಂದೆ ಹಾಡಿಸೋದಿದೆಯಲ್ಲ ಅವ್ರು ಸುಮ್ಮನೆ ಹಾಡ್ತಾರೆ ಸುಮ್ಮನೆ ಬಂದು ಬರಿ ಕರಿತಾರೆ ಇವರಲ್ಲಿ ಆ ಶಕ್ತಿಯನ್ನು ಕಂಡ್ಕೊಂಡಿದ್ದರಿಂದ ಅವ್ರು ಬಂದು ಕರೆದ್ರು ಅಷ್ಟೇ ಎಲ್ಲರೂ ಕರಿತಿರಲಿಲ್ಲ ಅವರು ಇಬ್ಬರು ಒಬ್ರಿಗೊಬ್ಬರು ಸರಿ ಇವರು ಮನೆಗೆ ಮಧ್ಯಾಹ್ನ ಮೂರು ಗಂಟೆಗೆ ಬಂದು ರಾತ್ರಿ ಒಂಬತ್ತಕ್ಕಲ್ಲಿ ಬನ್ನಿ ಹಾಡ್ತೇನೆ ಅಂತಿಲ್ಲ ಅಲ್ಲಿ ಬನ್ನಿ ನಾನು ಕರಿತೇನೆ ಬರಬೇಕು ಅಂತ ಅಲ್ಲಿ ಹೋಗಿ ಹಾಡುವಂಥದ್ದು ಅವ್ರನ್ನ ಮನೆ ಕರೆಸ್ಕೊಳ್ಳೋಂಥ ಶಕ್ತಿ ಇವ್ರದು ಇಬ್ಬರು ಒಬ್ರಿಗೊಬ್ಬರು ಸರಿ ಅನ್ಬೇಕು ಅಷ್ಟೇ ಆ ಓದಿದವರು ಧನ್ಯ ಆಗ್ತೀವಿ ಅಷ್ಟೇ ನಾವು ನೋಡೋಕೆ ಆಗದೆ ಇದ್ದಂಥ ಪರಿಸ್ಥಿತಿ ನಮ್ಮದು ನೋಡಿಲ್ಲ ಅವ್ರನ್ನ ಕೇಳಿದರೆ ತೃಪ್ತಿ ಆಗ್ತದೆ ಅಂತ ಅವ್ರನ್ನ ಕೇಳಿದ್ರು ಹೇಗೆ ವಾಸುದೇವಾಚಾರ್ಯ ದೊಡ್ಡವರು ಅದೇ ರೀತಿ ಡಿ ದೊಡ್ಡವರು ಇನ್ನೊಂದು ಪಾತ್ರ ಬರುತ್ತೆ ಮುಂದೆ ಗಾಯಕ ಕೆಂಪೇಗೌಡರು ಅಂತ ಕೆಂಪೇಗೌಡರು ಅಂತ ಎಷ್ಟು ಚೆನ್ನಾಗಿರೋ ಪಾತ್ರ ಇದು ಡಿ ಈ ಗಾಯಕರನ್ನು ಕಂಡದ್ದಿಯಲ್ಲಿ ಮೊದಲೇ ಬಾರಿಗೆ ಅಂದರೆ ಅವರ ಹೆಂಡತಿಯ ಸೋದರ ಮಾವನಾದಂಥ ವೆಂಕಪ್ಪಯ್ಯನವ್ರ ಮನೆಯಲ್ಲಿ ವೆಂಕಪ್ಪಯ್ಯನ ಮನೆಯಲ್ಲಿ ಹೋಗಿ ನೋಡಿದ್ದವ್ರನ್ನು ಆ ಬರೀತಾರೆ ಹೇಗೆ ನೋಡಿದೆ ಮೊದಲೇ ಸಲ ನೋಡಿದ್ದು ಅಂತ ಇದನ್ನು ಓದಿದಾಗ ನನಗೊಂದು ಸಲ ಸಂತೋಷವೂ ಆಗುತ್ತೆ ಈ ಪ್ರಸಂಗ ಓದಿದಾಗ ಪ್ರಸಂಗ ಎಷ್ಟು ಚೆನ್ನಾಗಿದೆ ನೋಡಿ ವೆಂಕಪ್ಪಯ್ಯನವರಿಗೆ ಮಕ್ಕಳಿರಲಿಲ್ಲ ಎರಡು ಮೂರು ಆಗಿ ಹೋಗಿದ್ದವು ನನ್ನ ಹೆಂಡತಿ ಅವರ ಸೋದರ ಸೊಸೆಯಾದ್ದರಿಂದ ಅವರಿಗೆ ನನ್ನಲ್ಲಿ ಅತಿಶಯವಾದ ಮಮತೆ ಡಿವಿಜುವಲ್ ಬಗ್ಗೆ ಅತಿಶಯವಾದ ಮೊಮ್ಮತ್ತೆಯವರಿಗೆ ಬೇಸಿಗೆಯಲ್ಲಿ ಆಗಾಗ ನಾನು ಅವರ ಜೊತೆಯಲ್ಲಿ ಊಟ ಮಾಡಬೇಕು ಅವರೊಡನೆ ಕಾಲ ಕಳೆಯಬೇಕು ಒಂದಾನೊಂದು ದಿನ ಹಾಗೆ ನಾನು ಅವರೊಡನೆ ಇದ್ದೇನೆ ಕಲ್ಪನೆ ಮಾಡ್ಕೊಳ್ಳಿ ಹೆಂಡತಿ ಸೋದರಮಾನ ಹೋಗಿದ್ದಾರೆ ಮಾತಾಡ್ತಿದ್ದಾರೆ ರಾತ್ರಿ ರಾತ್ರಿ ಮಾಳಿಗೆಯ ಮೇಲೆ ಹಾಸಿಗೆ ಹಾಸಿಕೊಂಡು ಸೆಕೆ ಆದದ್ದರಿಂದ ಏನೋ ಹರಟುತ್ತಾ ಕುಳಿತಿದ್ದೇವೆ ಸೆಕೆ ಆದ ನಮ್ಮಲ್ಲಿ ಮಾಳಿಗೆ ಮೇಲೆ ಮಲ್ಕೊಳ್ಳೋದು ಹಾಸಿಗೆ ಹಾಸ್ಕೊ ಮಲ್ಕೊಳ್ಳೋದು ಮನೆ ತಲೆಬಾಗಿಲು ಹೊರಗಡೆಯಿಂದ ಯಾರೋ ಬಾಗಿಲು ತಟ್ಟಿದಂತೆ ಸದ್ದಾಯಿತು ವೆಂಕಪ್ಪಯ್ಯ ಯಾರದು ಎಂದರು ಪುನಃ ಬಾಗಿಲು ತಟ್ಟಿದರು ಯಾರೋ ಬರೆಯೋ ಸ್ಟೈಲ್ ಹೇಗಿದೆ ನೋಡಿ ಮೊದಲೇ ಸಲ ಬಡ್ದಾಗ ಯಾರಯ್ಯ ಅನ್ನಲಿಲ್ಲ ಯಾರದು ಅಂತ ಕೇಳಿದರು ಅವ್ರು ಓ ಅನ್ನಲಿಲ್ಲ ಏನೂ ಸ್ವಲ್ಪ ಧ್ವನಿ ಬೇರೆ ಆಗುತ್ತೆ ಆವಾಗ ಯಾರಯ್ಯಾದೋ ಮತ್ತೆ ಬಾಗಿಲು ತಟ್ಟಿದರು ವೆಂಕಪ್ಪಯ್ಯ ಕೆಳಗಿಳಿದು ತಲೆಬಾಗಿಲು ತೆಗೆದರು ಅಲ್ಲಿದ್ದವರು ಕೆಂಪೇಗೌಡರು ಬಾಗಲಹೊರೆ ಕೆಂಪೇಗೌಡರು ನಿಂತ್ಕೊಂಡಿದ್ದಾರೆ ಇದು ನನ್ನನ್ನು ನೋಡುತ್ತಲೇ ತಮಿಳಿನಲ್ಲಿ ವೆಂಕಪ್ಪ ಕೊಡು ಎಟ್ಟಣ ಎಂಟಾಣೆ ಕೊಡು ಎಂದರು ಬಂದವರು ಕೆಂಪೇಗೌಡರು ವೆಂಕಪ್ಪಯ್ಯನವ್ರಿಗೆ ವೆಂಕಪ್ಪಯ್ಯ ತಮಿಳಿನಲ್ಲೇ ಕೇಳಿದರು ಯಾಕೆ ಎಂಟಾಣೆ ಅವ ಕೆಂಪೇಗೌಡರು ಹೇಳಿದ್ದು ತಿಳಿಯೋದು ನಿನಗೆ ನೋಡಿ ಕೇಳೋಗಿ ಬಂದವರು ಜೋರಿ ಅವ್ರ ಮೇಲೆ ತಿಳಿಯೋದು ನಿನಗೆ ನಾನು ಹೊಸದಾಗಿ ನೋಡುತ್ತಿದ್ಯೋ ಈ ಮೇಲೆ ಮೇಲೆ ಕೇಳಲ್ವಾ ನಾನು ಹೊಸದಾಗಿ ಕೇಳ್ತೇನೆ ಅಂತ ವೆಂಕಪ್ಪಯ್ಯನವರು ನಕ್ಕ ಬಿಟ್ಟು ಸಂಗೀತ ಯಾವಾಗಲಯ್ಯ ಕೇಳೋದು ಎಂದರು ಕೆಂಪೇಗೌಡರು ಸಂಗೀತಕ್ಕೇನು ಕಷ್ಟ ಎಂಟಾಣೆ ಕೊಡು ಹೋಗಿ ಮತ್ತೆ ಬರ್ತೇನೆ ಅಂದರು ವೆಂಕಪ್ಪಯ್ಯನವರು ಎಂಟಾಣಿಗೆ ಕಷ್ಟ ತೆಗೆದುಕೋ ಹಾಡಿದ ಮೇಲೆ ಇನ್ನೂ ಬೇಕಾದರೆ ಕೊಟ್ಟೇನು ಅಂದರು ಹಾಗೆ ಹೇಳಿ ತಮ್ಮ ನಶ್ಯದ ಡಬ್ಬಿಯಿಂದ ಎರಡು ಪಾವಲಿ ತೆಗೆದು ಆತನ ಕೈಯಲ್ಲಿಟ್ಟರು ನಾಲ್ಕು ಚೂರು ನಾ ಎರಡು ಪೌಲಿ ಕೊಟ್ಟರು ಆಮೇಲೆ ನಾವಿಬ್ಬರು ಆ ವರ್ಣನೆ ಎಷ್ಟು ಸುಲಲಿತವಾಗಿ ಬರ್ತದೆ ನೋಡಿ ನಾವಿಬ್ಬರು ನಮ್ಮ ಹಾಸಿಗೆಗಳ ಮೇಲೆ ಅರ್ಧಮರ್ಧ ನಿರೀಕ್ಷಿಸಿಕೊಂಡು ಕುಳಿತೆವು ಅರ್ಧ ಗಂಟೆ ಆದ ಮೇಲೆ ಕೆಂಪೇಗೌಡರು ಬಂದರು ನಮ್ಮಿಬ್ಬರ ನಡುವೆ ಕುಳಿತು ಒಂದೆರಡು ನಿಮಿಷ ಆ ಮಾತು ಈ ಮಾತು ಆಡಿ ಯಾವರಾಗಬೇಕು ಎಂದರು ವೆಂಕಪ್ಪಯ್ಯ ನಿನ್ನ ಖುಷಿ ಎಂದರು ಕೆಂಪೇಗೌಡರು ಒಂದು ಯೋಚನೆ ಮಾಡಿ ಆನಂದ ಭೈರಿವಿ ಆಲಾಪನೆಗೆ ಪ್ರಾರಂಭ ಮಾಡಿದರು ಆಗ ಗಂಟೆ ರಾತ್ರಿ ಒಂಬತ್ತುವರೆ ಸೊಗಸಾದ ಬೆಳದಿಂಗಳು ಆತ ರಾಗಾಲಾಪನೆ ಮಾಡಿ ಹಿಮಾಚ ತನೆಯ ಹಿಮಾಚಲತನೆಯ ಬ್ರೋಚುಟುಕಿದಿ ಸಮಯಮು ಎಂಬ ಕೃತಿಯನ್ನು ಹಾಡಿ ಮುಗಿಸಿದ ಅಲ್ಲಿಯವರೆಗೂ ವೆಂಕಪ್ಪಯ್ಯ ನಾನು ಈ ಲೋಕದಲ್ಲಿದ್ದಂತಿರಲಿಲ್ಲ ಹೊತ್ತಿನ ಯೋಚನೆ ನಮಗೆ ಬರಲಿಲ್ಲ ಮುಗಿದಾಗ ಗಡಿಯಾರು ನೋಡಿದರೆ ಹನ್ನೆರಡು ಕಳೆದು ಹೋಗಿತ್ತು ಒಂಬತ್ತಕ್ಕೆ ಶುರು ಆದರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಹಾಡಿದ್ದಾರೆ ಆ ಆನಂದ ಭೈರವಿ ಕೇಳಿದ ಮೇಲೆ ಪುನಃ ಅಂಥದ್ದನ್ನು ಕೇಳಿಯೇನೆಂಬ ನಿರೀಕ್ಷೆಯೇ ಇಲ್ಲ ನನಗೆ ಅದನಿಗೆ ಅಂಥದ್ದನ್ನು ಕೇಳ್ತೀನಿ ಅಂತ ಅನಿಸಿಲ್ಲ ಎಷ್ಟೋ ಆನಂದ ಭೈರವಿಗಳನ್ನು ಕೇಳಿದ್ದೇನೆ ಬಹಳ ಒಳ್ಳೆಯವುಗಳನ್ನು ಕೇಳಿದ್ದೇನೆ ಆದರೆ ಕೆಂಪೇಗೌಡರ ವಾಣಿಯೇ ಬೇರೆ ಹೇಳಿದರು ಹೇಳಿಬಿಟ್ಟು ಮುಂದಿನ ಘಟನೆಗೆ ಹೋಗ್ತಾರೆ ಎರಡು ಮೂರು ವರ್ಷಗಳಾದ ಮೇಲೆ ಒಂದು ದಿನ ಬೆಳಗ್ಗೆ ಸುಮಾರು ಹತ್ತು ಗಂಟೆಯಲ್ಲಿ ಯಾರೋ ಒಬ್ಬರು ಸಿದ್ದಿಕಟ್ಟೆಯ ರಸ್ತೆಯಲ್ಲಿ ಕೆಂಪೇಗೌಡರು ಹಾಡುತ್ತಿದ್ದಾರೆ ಎಂದು ಇನ್ನು ಯಾರಿಗೋ ಹೇಳಿದು ನನ್ನ ಕಿವಿಗೆ ಬಿತ್ತು ನಾನು ಎಲ್ಲಿ ಯಾವಾಗ ಎಂದು ಕೇಳಿದೆ ಬೆಂಕಿ ನವಾಬರ ಬೀದಿಯಲ್ಲಿ ಎಲ್ಲೋ ಎಂದು ಹೇಳಿ ಅವರು ಹೊರಟು ಹೋದರು ನಾನು ಬೆಂಕಿ ನವಾಬರ ಬೀದಿಗೆ ಓದೆ ಅಷ್ಟು ಹೊತ್ತಿಗೆ ಹೊರಟು ಹೋಗಿದ್ದರು ಅದರ ಕಥೆ ಹೀಗೆ ಅಲ್ಲಿ ಯಾಕೆ ಹೋಗಿದ್ದರು ಕೆಂಪೇಗೌಡರು ಹಾಡೋದಕ್ಕೆ ಏನು ಮಾತು ಯಾಕೆ ಹೋಗಿದ್ದರು ಕೆಂಪೇಗೌಡರು ಒಂದು ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಲ್ಲಿ ಒಂದು ಅಂಗಡಿಗೆ ಹೋಗಿ ಏನೋ ಕೇಳಿದ್ರಂತೆ ಏನೋ ಸಾಮಾನು ಕೊಡು ಅಂತ ಕೇಳಿದ್ರಂತೆ ಅಂಗಡಿ ಆತ ಸ್ನೇಹಿತ ಆತ ಹೇಳಿದ್ದಂತೆ ಕೆಂಪೇಗೌಡ್ರೆ ನಿಮ್ಮ ಪ್ರಸಿದ್ಧಿ ಜೋರಾಗಿದೆ ಈಗ ನಿಮ್ಮ ಹಾಡಿಕೆಯನ್ನು ಎಲ್ಲರೂ ಕೊಂಡಾಡ್ತಾರೆ ಅದನ್ನು ಕೇಳೋ ಯೋಗ ನನ್ನ ಹಣೆಯಲ್ಲೇ ಬರೆದಿಲ್ವಲ್ಲಯ್ಯ ಅಂದಂತೆ ಗೌಡ್ರು ಯಾಕೆ ಅಂತ ಕೇಳಿದ್ರಂತೆ ಅಂಗಡಿಯಾತ ನೋಡಿ ಸಂಗೀತ ಸಭೆಗಳೆಲ್ಲ ಆಗುವುದು ಸಾಯಂಕಾಲ ಅದೇ ನನ್ನ ಗಿರಾಕಿಗಳ ಹೊತ್ತು ಆಗ ನಾನು ಇಲ್ಲಿ ಇಲ್ಲದೆ ಹೋದರೆ ನನ್ನ ಜೀವನ ನಡೆಯೋದು ಹೇಗೆ ಅಂತ ಅಂಗಡಿಯವನು ಕೇಳಿದ್ದಂತೆ ಗೌಡ್ರು ನೀನು ಯಾಕೆ ಅಲ್ಲಿಗೆ ಬರಬೇಕು ನಾನೇ ಇಲ್ಲಿಗೆ ಬಂದಿದ್ದೇನಲ್ಲ ಏನು ಬೇಕು ಹೇಳು ಆಗಲೇ ಕೂತಾಗ್ಲೇ ಏನು ಬೇಕು ಹೇಳು ಅಂತ ಅಂಗಡಿಯಾತ ನೀವೇನು ಹಾಡಿದರೂ ಅದು ನಮ್ಮ ಭಾಗ್ಯ ಎಂದರು ಗೌಡ್ರು ಅಂಗಡಿಯಲ್ಲಿದ್ದ ಒಂದು ಧಾನ್ಯದ ಮೂಟೆಯ ಮೇಲೆ ಕುಳಿತು ಸಾವೇರಿ ರಾಗದಲ್ಲಿ ಹಾಡಿದ್ರಂತೆ ಧಾನ್ಯದ ಮೂಟೆ ಮೇಲೆ ಕುತ್ಕೊಂಡು ಹಾಡಿದ್ದು ಬೀದಿಯಲ್ಲಿ ಜನ ಗುಂಪು ಸೇರಿದರು ಆ ಕೊನೆಯಿಂದ ಈ ಕೊನೆಯವರೆಗೂ ಸ್ತಬ್ಧರಾಗಿ ನಿಂತು ಮೋಹಿತರಾದರು ಸುಮಾರು ಒಂದೂವರೆ ಗಂಟೆಗಳ ಕಾಲ ಹಾಡಿದ್ದಾರೆ ಆ ಹೊತ್ತು ನಾನು ದುರದೃಷ್ಟಶಾಲಿ ಎಂದುಕೊಂಡೆ ಅವರ ಧ್ವನಿಯನ್ನು ಕೇಳುವ ಯೋಗ ಮತ್ತೆ ನನಗೆ ದೊರೆಯಲಿಲ್ಲ ಡಿ ವಿ ಅದು ಅವ್ರ ಧ್ವನಿ ಹೇಗಿತ್ತು ಅಂತ ಡಿ ವರ್ಣನೆ ಮಾಡ್ತಾರೆ ಕೆಂಪೇಗೌಡರ ವಿದ್ವತ್ತು ಗಾನ ಪ್ರತಿಭೆಯು ಪ್ರಶಂಸೆಗೆ ತಕ್ಕವಾದವು ಅವೆರಡಕ್ಕಿಂತ ಮಿಗಿಲಾದದ್ದು ಅವರ ಶಾರೀರದ ಮಾಧುರ್ಯ ಯಾವ ಸ್ಥಾಯಿಯಲ್ಲೇ ಹಾಡಲಿ ಕೊಂಚವೂ ಪ್ರಯಾಸ ಕಾಣದೇ ಹರಿದು ಬರುತ್ತಿತ್ತೆ ಅವ್ರಾ ನಾದಧಾರೆ ಚಿನ್ನದ ಉಂಡೆಯಿಂದ ಅಕ್ಕಸಾಲಿಗನ್ನು ತಂತಿ ಎಳೆದಾಗ ಹೇಗೆ ಬರುತ್ತದೋ ಹಾಗೆ ಕಾಂತಿಗೂಡಿ ಬರುತ್ತಿತ್ತು ಆತನ ಕಂಠದಿಂದ ಗಾನಧಾರೆ ಇದಕ್ಕೆ ಈ ಆರ್ಟಿಕಲ್ ಬರೆದ ಮೇಲೆ ವೀರಣ್ಣಗೌಡ್ರೊಂದು ಆರ್ಟಿಕಲ್ ಬರೆದಿರಂತೆ ಇದಕ್ಕೆ ಪ್ರತ್ಯುತ್ತರವಾಗಿ ಅವರು ಒಂದು ವಿಶೇಷತೆ ತಿಳಿಸ್ತಾರೆ ಅದನ್ನು ಪ್ರಿಂಟ್ ಮಾಡಿದ್ದಾರೆ ಪುಸ್ತಕದಲ್ಲಿ ಹಾಕಿದ್ದಾರೆ ಡಿ ವಿರಣರಣ್ಣಗೌಡರು ಬರೆದದ್ದೇನು ಅಂದರೆ ಈ ಕೆಂಪೇಗೌಡರು ಮ ಮಹಾರಾಜರ ಆಸ್ಥಾನದಲ್ಲಿದ್ದರು ಇವ್ರಿಗೊಂದು ಕೆಟ್ಟ ಚಾಳಿ ಬಂದುಬಿಡುತ್ತೆಲ್ಲನೂ ಅದು ಪಾನ ಪಾನಸೇವೆ ಈ ಮದಿರಾಪಾನ ಸೇರ್ಕೊಂಡ್ಮೇಲೆ ಅವರಿಗೆ ಅದು ಬಿಡೋಕೆ ಕಷ್ಟ ಆಯಿತು ಒಂದು ಸಲ ಆಸ್ಥಾನದಲ್ಲಿ ಹಾಡಬೇಕಾದ್ರೇ ಕುಡಿದ್ಬಿಟ್ಟು ಹಾಡಿದ್ರಂತೆ ಆಗದಾಗ್ಬಿಟ್ಟು ಮುಂದೆ ಹಾಡೋಕ್ಕೆ ಹೋಗಲಿಲ್ಲ ಕಳಿಸ್ಬಿಟ್ರು ಆಸ್ಥಾನದಲ್ಲಿ ಹಾಡೋಕ್ಕಾಗೋದಿಲ್ಲ ಅಂತ ಅವಕ್ಕೆ ಹೀಗೆ ತಿರುಗಾಡ್ಕೊಂಡು ಎಲ್ಲ ಕಡೆ ಹಾಡ್ಕೊಂಡು ಹಾಡ್ಕೊಂಡು ಹೋಗೋರು ನೋಡಿ ಇವರು ಎಲ್ಲಿ ಕೆಲಸವು ಹಾಡಿದ್ದಾರೆ ಯಾರ್ಯಾರನ್ನು ಒಲಿಸಿದ್ದಾರೆ ಅಂತಂದರೆ ಶ್ರೀ ಸ್ವಾಮಿ ವಿವೇಕಾನಂದರು ಪರಿವ್ರಾಜಕರಾಗಿ ದೇಶಾಚರಣೆ ಮಾಡುತ್ತಿದ್ದಾಗ ಶ್ರೀ ಕೆಂಪೇಗೌಡರು ಹಲವಾರು ತಿಂಗಳ ಶ್ರೀ ಸ್ವಾಮಿಗಳ ಜೊತೆಯಲ್ಲಿದ್ದುಕೊಂಡು ಅಸ್ಸಾಮಿನ ಗಿರಿಗಂಧರಗಳಲ್ಲಿ ಗಾಯನ ಮಾಡಿ ಶ್ರೀ ಸ್ವಾಮಿಗಳನ್ನು ತಲ್ಲಿನಾಗಿ ಮಾಡುತ್ತಿದ್ದರೆಂದು ಅವರ ಬಾಯಿಯಿಂದಲೇ ಕೇಳಿದ್ದೇನೆ ವಿವೇಕಾನಂದರ ಜೊತೆಗೆ ಹಾಡಿ ಅವ್ರ ಜೊತೆಗೆ ಹಾಡಿ ಅವರನ್ನು ತಲ್ಲಿನಾಗಿ ಮಾಡ್ತಿದ್ದರಂತೆ ಶ್ರೀ ಸ್ವಾಮಿಗಳು ಗೌಡರ ವಿಷಯದಲ್ಲಿ ಸುಪ್ರೀತರಾಗಿ ತಾವು ಹೊದಿಯುತ್ತಿದ್ದ ಕಾವಿ ನಿಲುವಂಗಿಯೊಂದನ್ನು ಗೌಡರಿಗೆ ಕೊಟ್ಟಿದ್ದರು ಅವರು ಅದನ್ನು ಪ್ರಾಣ ತಮ್ಮ ಬಳಿ ಇರಿಸಿಕೊಂಡಿದ್ದನ್ನು ನಾನು ನೋಡಿದ್ದೇನೆ ಅಂತ ಯಾವ ಚೈತನ್ಯ ಯಾರನ್ನು ಮುಟ್ಟುತ್ತೆ ಅಂತ ಇದು ಅನಿಸ್ಕೊಂಡಾಗ ಒಂದು ಸುಖನೂ ಆಗುತ್ತೆ ನನಗೆ ಅದು ಒಂದು ಚಾಳಿ ಇಲ್ಲದೆ ಹೋಗಿದರೆ ಏನಾಗಿರೋದು ಎಂಥ ಅದ್ಭುತವಾದಂಥ ಶಕ್ತಿ ಒಂದು ರೀತಾಗಿ ಯಾರಿಗೂ ಸಿಕ್ಕದಂಗೆ ಆಯ್ತಲ್ಲ ಇದನ್ನೇ ಶೇಕ್ಸ್ಪಿಯರ್ ಕರೆದು ಟ್ರಾಜಿಕ್ ಫ್ಲಾ ಅಂತ ಕರೀತಾನೆ ಅಷ್ಟೊಂದು ಅವನ ದುರಂತ ನಾಟಕಗಳು ಇದೆಯಲ್ಲ ದುರಂತ ನಾಟಕಗಳಿಗೂ ಒಂದೇ ಮಾತು ಹೇಳಬೇಕು ಅಂದರೆ ಅದು ಟ್ರ್ಯಾಜಿಕ್ ಫ್ಲಾ ಅಂತ ಅವನ ನಾಯಕರೆಲ್ಲರೂ ಅದ್ಭುತ ನಾಯಕರೇ ಪ್ರತಿಯೊಬ್ಬ ನಾಯಕರು ಶ್ರೇಷ್ಠ ಸಾಧನೆ ಮಾಡಿದಂಥವ್ರು ಹ್ಯಾಮ್ಲೆಟ್ ವಂಡರ್ಫುಲ್ ಪ್ರಿನ್ಸ್ ಭಾಳ ಒಳ್ಳೆ ಪ್ರಿನ್ಸ್ ಒಳ್ಳೆ ರಾಜ್ಕುಮಾರ ಅವನಿಗಿರುವಂಥ ವೀಕ್ನೆಸ್ಸು ಟು ಬಿ ಆರ್ ನಾಟ್ ಟು ಬಿ ಇಸ್ ದ ಕ್ವಶನ್ ಅವ್ನು ಡಿಸೈಡ್ ಮಾಡೋಕೆ ಆಗಲ್ಲ ಅನಿಶ್ಚಿತ ಮನಸ್ಸು ನಿರ್ಧಾರ ಮಾಡೋಕೆ ಆಗೋಲ್ಲ ಅದರಿಂದ ಫೇಲ್ ಆಗ್ಬೋದು ಅವನು ಮ್ಯಾಕ್ಬೆತ್ ಮ್ಯಾಕ್ಬೆತ್ ಅಂತ ಶೂರ ಧೀರ ಭಾರಿ ಸಾಧಕ ಅವನು ಅವನು ಏನು ಬೇಕಾದರೂ ಸಾಧನೆ ಮಾಡೋಂಥ ಛಲ ಉಳ್ಳವನು ಎಲ್ಲ ಚೆನ್ನಾಗಿತ್ತು ಮ್ಯಾಕ್ಬೆತ್ನಿಗೆ ಅವನಿಗೆ ಬಂದುಬಿಡ್ತು ಒಂದು ಆ್ಯಂಬಿಷನ್ ಆ್ಯಂಬಿಷನ್ ಅಂದರೆ ತಾನು ರಾಜ ಆಗಬೇಕು ಅಂತ ಆಸೆ ಬಂದುಬಿಡ್ತು ಅದು ಒಂದರಿಂದಾಗಿ ಮ್ಯಾಕ್ಬೇತ್ ಬಿದ್ದು ಹೋದ ಬಿದ್ದು ಹೋಗೋದು ಅಷ್ಟೇ ಅಲ್ಲ ತನ್ನ ತನ್ನ ತನ್ನ ಕಾಪಾಡದಂಥ ನಾಯಕ ಡಂಕನನ್ನು ಕೊಂದುಬಿಟ್ಟು ತನ್ನ ರಾಜನ್ನು ತಾನೇ ಕೊಂದು ತನ್ನ ರಾಜ ಆಗೋಕ್ ಹೋದ ಒಂದು ಅತಿಶಯವಾದಂಥ ಒಂದು ಹುಮ ಇದಿದೆಯಲ್ಲ ಅಪೇಕ್ಷೆ ಇದೆಯಲ್ಲ ಆಸೆ ಇದೆಯಲ್ಲ ಇದರಿಂದಾಗಿ ಮ್ಯಾಕ್ಬೇತ್ ಹಾಳದ ಆಥೆಲ್ಲೋ ಕೂಡ ಧೀಮಂತ ನಾಯಕ ಅಥೆಲ್ಲೋ ಒಂದು ಸಂಶಯ ಡೆಸ್ಡಮೋನ ಮೇಲೆ ಒಂದು ಸಂಶಯದಿಂದ ಅವನು ಹಾಳಾಗಿ ಹೋದ ಕಿಂಗ್ ಒಳ್ಳೆ ನಾಯಕ ಆದರೆ ಎಷ್ಟು ನಂಬಬೇಕೋ ಅಷ್ಟು ನಂಬೋದು ಬಿಟ್ಟು ಜಾಸ್ತಿ ನಂಬಿಬಿಟ್ಟ ಎಲ್ಲರನ್ನೂ ಎಲ್ಲ ಕೊಟ್ಟು ಹೋಗ್ಬಿಟ್ಟ ಹೀಗೆ ಒಂದೊಂದು ಒಂದೊಂದು ಗುಣದಿಂದಾಗಿ ಅಸಾಮಾನ್ಯ ನಾಯಕರೆಲ್ಲ ಬಿದ್ದು ಹೋದ್ರಲ್ಲ ಹಾಗೆ ನಮ್ಮ ಕೆಂಪೇಗೌಡರಿಗೆ ಅದೊಂದು ಚಾಳಿಯಲ್ಲದೆ ಹೋಗಿದ್ರೆ ಎಷ್ಟು ಒಳ್ಳೆಯದಾಗಿರೋದು ಅಂತ ಆದರೆ ಒಂದು ಸಲ ಅನಿಸುತ್ತೆ ಡಿ ವಿ ಜೆನೆ ಕೈಲಾಸಂ ಅವರು ಪರವಾಗಿ ಬರೆದು ಹಾಗೆ ಒಂದು ಸಲ ಯಾವ ಮರಕ್ಕೆ ಯಾವ ಗೊಬ್ಬರ ಬೇಕೋ ಗೊತ್ತಿಲ್ಲ ಅಂತ ಬರೀತಾರೆ ಅವರು ಕೈಲಾಸ ಜೀವನ ಹೇಗ್ಯಾಕಾಯಿತು ಅಂದಾಗ ಯಾವ ಮರಕ್ಕೆ ಯಾವ ಗೊಬ್ಬರ ಬೇಕಾಗುತ್ತೋ ಗೊತ್ತಿಲ್ಲ ಬಹುಶಃ ಆ ಚೇತನಕ್ಕೆ ಅದೇ ಸರಿನೋ ಏನೋ ಅಂತ ಅನ್ನಿಸುತ್ತೆ ಆದರೆ ನೆನೆಸ್ಕೊಂಡಾಗ ಆ ಒಂದು ದೌರ್ಬಲ್ಯ ಹೇಗೆ ಎಷ್ಟು ಗುಣಗಳ ರಾಶಿಯನ್ನು ಮುಚ್ಚಿ ಹಾಕಬಲ್ಲದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಮುಂದಿನ ಪಾತ್ರ ಭಾರತ ಬಿಂದು ರಾಯರುತ್ತೆ ಸಂಗೋ ಬಿಂದೂರಾಯರು ಅಂತ ಇದೊಂದು ಅದ್ಭುತ ಚೇತನೇ ಅವರಿಗೆ ಸಂಗೋ ಬಿಂದೂರಾಯರು ಅಂದರೆ ಗೊತ್ತೇ ಆಗೋಲ್ಲ ಯಾರಿಗೂ ಭಾರತ ಬಿಂದೂರಾಯರು ಅಂತ ಹೆಸರು ಅವ್ರಿಗೆ ಅವರು ಮೊದಲಿಗೆ ಪ್ರಾರಂಭ ಮಾಡದೆ ಒಂದು ಘಟನೆಯಿಂದ ಶುರು ಮಾಡ್ತಾರೆ ಡಿ ವಿ ಅವರ ಪರಿಚಯನ ಒಂದು ದಿನ ಮಧ್ಯಾಹ್ನ ಮೂರು ಗಂಟೆಯ ಸಮಯದಲ್ಲಿ ಬಿಂದು ರಾಯರು ನಮ್ಮ ಮನೆಗೆ ದಯಮಾಡಿಸಿದರು ಮಧ್ಯಾಹ್ನ ಮೂರು ಗಂಟೆ ಬಿಸಿಲಿಗೆ ಬಂದಿದ್ದಾರೆ ನಾನು ಕೇಳಿದೆ ಯಾವಾಗ ಬಂದಿರಿ ಅವ್ರು ಹೇಳಿದರು ಬೆಳಗ್ಗೆ ಚಿತ್ರದುರ್ಗದಿಂದ ಹೊರಟು ಹನ್ನೊಂದು ಗಂಟೆಗೆ ಬಂದೆ ತಮ್ಮನ ಮನೆಯಲ್ಲಿ ಸ್ನಾನ ಭೋಜನ ತೀರಿಸಿಕೊಂಡು ತಮ್ಮನ್ನು ನೋಡಲು ಬಂದೆ ಏನು ಕಾರಣ ಗೊತ್ತೇ ಎದುಕು ಬಂದಿದ್ದಾರೆ ನೋಡೋದಕ್ಕೆ ನನಗೆ ಈ ಹೊತ್ತು ತೊಂಬತ್ತೆರಡಾಯಿತು ಆವತ್ತು ತೊಂಬತ್ತೆರಡು ವರ್ಷ ಆಗಿದೆ ಅವರಿಗೆ ಈವತ್ತು ತೊಂಬತ್ತೆರಡು ವರ್ಷ ಆಯಿತು ಆ ಮಾತು ತಮ್ಮಲ್ಲಿ ಹೇಳಬೇಕೆನಿಸಿತು ಅದಕ್ಕೆ ಬಂದೆ ಅಂತ ಹೇಳಬೇಕು ತೊಂಬತ್ತೆರಡು ವರ್ಷ ಆಗಿದೆ ಅಂತ ನಾನು ಹೇಗೆ ಬಂದಿರಿ ಗಾಡಿಯಲ್ಲೋ ಆಗ ಅವರು ಕಾಲುಗಳ ಕಡೆಗೆ ಕೈ ತೋರಿಸಿ ಇದಿರುವಾಗ ಗಾಡಿ ಏಕೆ ಕಾಲಿರುವಾಗ ಗಾಡಿ ಏಕೆ ಎಂದರು ಸ್ವಲ್ಪ ಹೊತ್ತು ಸ್ವಂತ ವಿಷಯಗಳನ್ನು ಕುರಿತು ಮಾತನಾಡಿದೆವು ಬಳಿಕ ಅವರು ಹೊರಟರು ನಾನು ಕೇಳಿದೆ ಈಗ ಎಲ್ಲಿಗೆ ಅವರು ಚಾಮರಾಜಪೇಟೆಯಲ್ಲಿ ಕೆಲ ಮಂದಿ ಹಳೆಯ ಸ್ನೇಹಿತರನ್ನು ನೋಡಬೇಕು ನಾನು ಹೇಳಿದೆ ತುಂಬ ಬಿಸಿಲಾಗಿದೆಯಲ್ಲ ಗಾಡಿ ತರಿಸಲೇ ಎಂದೆ ಅವರು ಚಾಮರಾಜಪೇಟೆ ಗಾಡಿ ಏಕೆ ಹತ್ತಿರವೇದೆಯಲ್ಲ ಎಂದು ಹೊರಟರು ನಡ್ಕೊಂಡು ಹೊರಟರು ತೊಂಬತ್ತೆರಡು ವರ್ಷ ಮುದುಕರು ಮಧ್ಯಾಹ್ನ ಬಿಸಿಲಲ್ಲಿ ವಚನ ಮಾಡಿದ್ದಾರೆ ಎಂಬತ್ತೈದು ವಯಸ್ಸು ನೋಡಿ ಈ ಪ್ಲಾಟ್ಫಾರ್ಮಿಂದ ಎಂಬತ್ತೈದನೇ ವಯಸ್ಸಲ್ಲಿ ಬಿಂದೂರಾಯರು ಪ್ರವಚನ ಮಾಡಿದ್ದಾರೆ ಅದು ಡಿ ವಿ ಜಿ ಬರೀತಾರೆ ಅದೇ ನನಗಾದ ಕಡೆಯ ಸಾರಿಯ ದರ್ಶನ ಆ ದಿವಸ ಅವರ ಮುಖದಲ್ಲಿ ಕಾಣುತ್ತಿದ್ದ ತೇಜಸ್ಸನ್ನು ಅವರ ದೇಹದಲ್ಲಿ ಕಾಣುತ್ತಿದ್ದ ದಾರ್ಢ್ಯವನ್ನು ನೋಡಿದವರಿಗೆ ಅವರ ಅವಸಾನ ಅಷ್ಟು ಸಮೀಪದಲ್ಲಿದೆ ಎಂದು ಅನಿಸುತ್ತಿರಲಿಲ್ಲ ಅಷ್ಟು ತೇಜಸ್ಸಿತ್ತು ಮುದ್ದೆ ಮುಖದ ಮೇಲೆ ಅವರು ತುಂಬ ಕಷ್ಟಪಟ್ಟವರು ಸರ್ಕಾರಿ ನೌಕರಿಯಲ್ಲಿದ್ದವರು ಡಿ ವಿಜಿ ಬರೀತಾರೆ ಸರ್ಕಾರಿ ನೌಕರಿದ್ದಾಗ ಆ ವೇಷಭೂಷಣ ಎಲ್ಲ ಇತ್ತು ಕೋಟು ಟಾಯಿ ಎಲ್ಲ ಹಾಕ್ಕೊಂಡು ಹೋಗೋರು ಕೆಲಸ ಚೆನ್ನಾಗಿ ಮಾಡೋರು ಆನಂತರ ಸಾಯಂಕಾಲ ಸ್ನೇಹಿತರೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಐದಾರು ಜನ ಸಮಯ ಕಳಿಯೋದಕ್ಕೆ ಒಂದು ಕೂತ್ಕೊಳ್ಳೋರು ಕೂತ್ಕೊಂಡು ತಮಗೆ ಗೊತ್ತಿರುವಂಥ ವಿದ್ಯೆಗಳನ್ನು ತಮಗೆ ವಿಶೇಷ ಅನ್ನಿಸಿದ್ದನ್ನು ಯಾರೋ ಹಾಡೋದನ್ನು ವಿಷಯ ಹೇಳೋದು ಮಾಡ್ಕೊಂಡು ಹೋಗ್ತಿದ್ರು ಆಗ ಬಿಂದೂರಾಯರು ಕುಮಾರ್ ಭಾರತ ಓದ್ತೀನಿ ಅಂತ ಶುರು ಮಾಡಿದರು ಅದಕ್ಕೆ ಒಂದು ನಾಲ್ಕು ಸಾಲ ಇದೆ ಮನುಷ್ಯಲಿ ಕೆತ್ತಿಕೊಳ್ಬೇಕಾದಂತಹ ಸಾಲುಗಳು ಡಿ ವಿ ಜಿ ಬರೆದಿರೋದು ಹೇಗೆ ಒಂದು ಚೈತನ್ಯ ಮೇಲ್ಮಟ್ಟಕ್ಕೆ ಹೋಗ್ತಾ ಹೋಗ್ತಾ ಹೋಗ್ತದೆ ಅನ್ನೋದನ್ನು ಒಂದು ನಾಲ್ಕು ಸಾಲಲ್ಲಿ ಬರೆದಿದ್ದಾರೆ ಭಾರತ ಬಿಂದೂರಾಯರ ಬಗ್ಗೆ ಹೇಗೆ ಬರೆದಿದ್ದಾರೆ ನೋಡಿ ಮಿತ್ರಗೋಷ್ಠಿಯ ವಿನೋದದಲ್ಲಿ ಪ್ರಾರಂಭವಾದದ್ದು ಬಿಂದು ರಾಯರ ಭಾರತ ವಾಚನ ವಿನೋದದಲ್ಲಿ ಸುಮ್ಮನೆ ಸಮಯ ಕಳಿಬೇಕು ಅಂತ ಓದೋಕೆ ಶುರು ಆದದ್ದು ಕ್ರಮೇಣ ಅದು ಅವರಿಗೆ ಸಂತೋಷದ ಕಾರ್ಯಕ್ರಮವಾಯಿತು ಆಮೇಲೆ ಅದು ನಿತ್ಯ ಪರಾಯಣವಾಯಿತು बरबरता अ जीवन वृतवायत अोक समाराधन आयु कड़े अदवन परम सिद्धिया वनोदली प्रारंभव भारत वाचन परमात्म सतृप्तियों पर्यवसान ऐन अद्भुत माता है इन नोड़ा अनसते या ना वो कल मेले मेले अरे और वोदी प्रारंभम भारत वाचन अदानाता अदर बेचे सतोष बर शुरुआत ಅದು ಸಂತೋಷದ ಕಾರ್ಯಕ್ರಮ ಆಯಿತು ಮುಂದೆ ಅದು ಸಂತೋಷ ಕೊಡೋಕ್ಕೆ ಶುರು ಆದರೆ ಬಿಡೋಕ್ಕೆ ಮನಸ್ಸು ಬರಲ್ಲ ಯಾವುದೇ ಒಂದು ಅಭ್ಯಾಸ ಸಂತೋಷ ಕೊಡೋಕ್ಕೆ ಶುರು ಆದರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ ಕೆಟ್ಟ ವಿಷಯನೂ ಹಾಗೇ ನಾವು ಯಾವ ಕಡೆ ಹೋಗ್ತೀವಿ ಅನ್ನೋದ್ರ ಮೇಲೆ ಇರ್ತದೆ ಈ ಭಾರತ ಸಂತೋಷ ಕೊಡೋಕ್ಕೆ ಶುರು ಆಯ್ತಲ್ಲ ಅದು ಮತ್ತು ಅದನ್ನೇ ಅದನ್ನೇ ಮಾಡೋಕ್ಕೆ ಶುರು ಮಾಡಿದರು ಮಾಡಿದಾಗ ಅದೊಂದು ಜೀವನ ವೃತ ಆಯಿತು ದಿವಸ ಇಷ್ಟು ಓದಲೇಬೇಕು ನಿಯಮ ಅದು ಮಾಡಿಕೊಂಡು ಹಾಗೆಯೇ ಅದು ಲೋಕ ಸಮಾರಾಧನೆ ಇದು ಭಾಳ ಚೆನ್ನಾಗಿರೋ ವಿಷಯ ನಾವು ಕೊಡದಲ್ಲಿ ನೀರು ತುಂಬಿಟ್ಟರೆ ಬಳಸದೆ ಹೋದರೆ ತುಂಬಿದ ಪ್ರಯೋಜನ ಆಗಲಿಲ್ಲ ಒಬ್ಬ ಮನುಷ್ಯ ಜ್ಞಾನ ಸಂಪಾದನೆ ಮಾಡ್ಕೊಂಡು ಮಾಡ್ಕೊಂಡಿದ್ದು ಅದನ್ನು ಹಂಚದೇ ಹೋದರೆ ಅವನಂಥ ಸ್ವಾರ್ಥಿ ಏನು ಯಾರೂ ಆಗೋದಿಲ್ಲ ಅದಕ್ಕೆ ಹೇಳ್ತಾರೆ ಜ್ಞಾನ ಇದ್ದು ಹಂಚದೇ ಹೋದವನಂಥ ಸ್ವಾರ್ಥಿ ಏನು ಯಾರೂ ಇಲ್ಲ ಅಂತ ಅದಕ್ಕೆ ಇವರೇನು ಮಾಡಿದ್ರು ಅಂದರೆ ಸಂತೋಷ ಆಯ್ತಲ್ಲ ತನಗೆ ಒಂದು ಮಾತು ಹೇಳ್ತಿರ್ತೀನಿ ನಾನು ಸಂತೋಷ ಆದರೆ ಮುಚ್ಚಿಟ್ಕೊಳೋಕಾಗಲ್ಲ ಯಾವತ್ತೂ ನಮಗೆ ಹಂಚಬೇಕಾಗ್ತದೆ ಅವರು ತಾವು ಕಂಡಂಥ ಸಂತೋಷವನ್ನು ಮಂದಿಗೆ ಹಂಚೋಕೆ ಹೋಗ್ಬಿಟ್ಟೇನಾಯಿತು ಲೋಕ ಸಮಾರಾಧನೆ ಆಯಿತು ಕಡೆಗೆ ಅದು ಜೀವನದ ಪರಮ ಸಿದ್ಧಿಯಾಯಿತು ಬಿಂದೂರಾಯರನ್ನು ಗುರುತಿಸೋದು ಎಷ್ಟೊಂದು ಜನ ಬಿಂದೂರಾಯರಿದ್ದಾರೆ ಕರ್ನಾಟಕದಲ್ಲಿ ಭಾರತ ಬಿಂದೂರಾಯರು ಒಬ್ಬರೇ ಭಾರತದಿಂದ ಅವ್ರ ಹೆಸರು ಜೋಡಿಸ್ಕೊಂಡ್ಬಿಡ್ತದ್ದು ಹಾಗೆ ಅದಕ್ಕೆ ವಿರೋಧದಲ್ಲಿ ಪ್ರಾರಂಭವಾದ ಭಾರತ ವಾಚನ ಪರಮಾತ್ಮ ಸಂತೃಪ್ತಿಯಲ್ಲಿ ಪರ್ಯಾವಸಾನವಾಯಿತು ಅಂತ ನೋಡಿ ಅವ್ರ ಜೀವನದ ತುಂಬ ಕಷ್ಟ ಆಯಿತು ಪೆನ್ಷನ್ ಬರೋದು ಕಷ್ಟ ಆಯಿತು ಬಂದು ದುಡ್ಡು ಸಾಲೋದಿಲ್ಲ ಆದರೂ ಒಂದು ದಿವಸ ಅವ್ರು ಹೇಳ್ತಾರೆ ಅನುಭವಿಸಿದ್ದನ್ನು ನಾನು ಕಾಣಲಿಲ್ಲ ಅಂತ ಅಂತ ಅನುಭವಿಸಿದೆ ಅಂತ ಯಾರು ಮುಂದೆ ಹೇಳಲಿಲ್ಲ ಅವರು ಕಷ್ಟಪಟ್ಟಿದ್ದೀನಿ ಅಂತ ತುಂಬ ತೊಂದರೆ ಇದ್ದರು ಯಾರಿಗೂ ಹೇಳ್ಕೊಳ್ಳಿಲ್ಲ ಅವರು ಅದಕ್ಕೆ ಹೇಳ್ತಾರೆ ಡಿವಿ ಜಿಯನ್ ಹೇಳ್ತಾರೆ ಇಲ್ಲಿ ಈ ಬಿಂದು ರಾಯರ ಜೀವನವು ನೆನದಾಗೆಲ್ಲ ನನಗೆ ರಾಮಕೃಷ್ಣ ಪರಮಹಂಸರು ಹೇಳ್ತಿದ್ದ ಕತೆ ಜ್ಞಾಪಕಕ್ಕೆ ಬರ್ತದೆ ಅಂತ ರಾಮಕೃಷ್ಣ ಪರಮಹಂಸರ ಕಥೆಗಳು ಬಹಳ ಸೊಗಸಾಗಿ ಹೃದಯಕ್ಕೆ ಮುಟ್ಟುವಂಥ ಕಥೆಗಳು ಆ ಕಥೆಯಲ್ಲಿ ಏನು ಬರ್ತದೆ ಅಂದರೆ ಒಬ್ಬ ವಿದ್ವಾಂಸ ರಾಜನ ಕಡೆಗೆ ಹೋದಂತೆ ರಾಜನ ಕಡೆ ಹೋಗಿ ಏನಾದರೂ ಕೊಡಿ ಎಂತ ಯಾಚನೆ ಮಾಡಿಕೊಂಡ ದಾನ ಕೊಡಿ ಅಂತ ಅವ್ನು ರಾಜ ಕೇಳಿದಂತೆ ನಿಮಗೆ ಯಾವ ಶಾಸ್ತ್ರದಲ್ಲಿ ಸ್ವಲ್ಪ ಹೆಚ್ಚು ಗೊತ್ತು ಅದರಲ್ಲಿ ಪಂಡಿತರಿದ್ದೀರಿ ನೀವು ಅಂತ ಕೇಳಿದಂತೆ ಇವರು ಪಂಡಿತರು ಹೇಳಿಕೊಂಡ್ರು ನನಗೆ ಶ್ರೀಮದ್ ಭಾಗವತ್ ಪುರಾಣದಲ್ಲಿ ಭಾಳ ಆಸಕ್ತಿ ಇದೆ ಚೆನ್ನಾಗಿ ಓದ್ಕೊಂಡಿದ್ದೇನೆ ಎಂದರು ರಾಜ ಹೇಳ್ದಂತೆ ಹೌದಾ ನನಗೂ ತುಂಬ ಆಸಕ್ತಿ ಇದೆ ಭಾಗವತದಲ್ಲಿ ಹಾಗಾದರೆ ಒಂದು ಕೆಲಸ ಮಾಡ್ತೀರಾ ಶನಿವಾರ ಬಂದು ನನಗೆ ಭಾಗವತ ಹೇಳ್ಕೊಡ್ತೀರಾ ನಾನು ಕುತೂಹಲದಿಂದ ಕಾಯ್ತಾಯಿರ್ತೀನಿ ಅಂದ್ರಂತೆ ಆಗ್ಬೋದು ಅಂದರು ರಾಜ ಒಪ್ಕೊಂಡಿದ್ದಾನೆ ಭಾಗವತ ಕೇಳೋದಕ್ಕೆ ಅಂದರೆ ಅವ್ರು ಬಿಡ್ತಾರ ಚೆನ್ನಾಗಿ ತಯಾರು ಮಾಡಿಕೊಂಡು ಶನಿವಾರ ದಿವಸ ಮಧ್ಯಾಹ್ನ ಹೋದ್ರಂತೆ ಹೇಳಿ ಟೈಮಿಗೆ ರಾಜನ ಅರಮನೆಗೆ ಹೋದರು ಹೋದರೆ ಆ ದ್ವಾರ ಹೇಳಿದ್ರಂತೆ ಇವತ್ತು ರಾಜರಿಗೆ ದೇಹಾಲಸ್ಯವಾಗಿದೆ ಆರೋಗ್ಯ ಚೆನ್ನಾಗಿಲ್ಲ ಅದಕ್ಕೆ ಇವತ್ತು ಆಗೋದಿಲ್ಲ ಮುಂದಿನ ಶನಿವಾರ ಬನ್ನಿ ಅಂತ ಹೇಳಿದ್ರಂತೆ ಆಯಿತು ಅಂತ ಮತ್ತೆ ಪಾಪ ಪಂಡಿತರು ವಾಪಸ್ ಹೋದರು ಮತ್ತು ಚೆನ್ನಾಗಿ ಓದ್ಕೊಂಡು ಮುಂದಿನ ಶನಿವಾರ ಮತ್ತೆ ಹೋದ್ರಂತೆ ಆ ಟೈಮಿಗೆ ಹೋಗೋದಕ್ಕೆ ಹೇಳಿದ್ರಂತೆ ಇಲ್ಲ ರಾಜಕಾರಣ ತುಂಬ ವ್ಯಸ್ತರಾಗಿದ್ದಾರೆ ತುಂಬ ರಾಜಕಾರ್ಯ ಇದೆ ಅವರಿಗೆ ಅದಕ್ಕೆ ಈ ಶನಿವಾರ ಬೇಡ ಮುಂದಿನ ಶನಿವಾರ ಬನ್ನಿ ಏನೋ ಒಂದು ಕಾರಣ ರಾಜಕಾರ್ಯನೋ ದೇಹಾಸ ಆಲಸ್ಯ ಆಗಿದೆಯೋ ಯಾರೋ ನೆಂಟರು ಬಂದಿದ್ದಾರೋ ಹೀಗೆ ಆಗಿ ಐದು ಆರು ಶನಿವಾರ ಪಾಪ ಪಂಡಿತರು ದಿನ ಹೋಗೋದು ಬರೋದು ಆಯಿತು ಏಳನೇ ಶನಿವಾರ ರಾಜ ರೆಡಿಯಾಗಿ ಕೂತಿದ್ದಾರೆ ಪಂಡಿತರು ಬರ್ತಾರೆ ಭಾಗವತ ಹೇಳ್ತಾರೆ ಇವತ್ತು ಅಂತ ಪಂಡಿತರು ಬರಲಿಲ್ಲ ಪುರಾಣ ಕೇಳೋಕ್ಕೆ ರಾಜ ಕೂತ್ಕೊಂಡ್ರೆ ಪುರಾಣಿಕರೇ ಬಂದಿಲ್ಲ ಅವ್ರು ಕಳಿಸಿದ್ರಂತೆ ದೂತ್ರನ ಕೇಳ್ಕೊಂಬನಿ ಯಾಕೆ ಬಂದಿಲ್ಲ ಪಂಡಿತರು ಅಂತ ದೂತ್ರ ಹೋಗಿ ಕೇಳಿದರಂತೆ ಬಂದು ರಾಜನಿಗೆ ಹೇಳಿದರು ಅವ್ರು ಬರೋಲ್ಲ ಅಂತಾರೆ ಅಂತ ಅರಮನೆಗೆ ಬರೋಲ್ಲ ಭಾಗವತ ಹೇಳೋಲ್ಲ ಮರ್ಜಿ ಇಲ್ಲ ಅಂತ ಹೇಳಿದ್ದಾರೆ ಅಂತ ರಾಜನಿಗೆ ಅನ್ನಿಸ್ತು ಬಹುಶಃ ನಾನು ತಪ್ಪು ಮಾಡಿದೆ ಅನಿಸುತ್ತೆ ವಿದ್ವಾಂಸರಿ ನಾಲ್ಕೈದು ಸರ್ ವಾಪಸ್ ಕಳಿಸ್ಬಿಟ್ಟನಲ್ಲ ಅವ್ರಿಗೆ ಬೇಜಾರಾಗಿರಬೇಕು ನಾನೇ ಹೋಗಿ ಕೇಳ್ಕೊಂಬರೋಣ ಅಂತ ಹೇಳಿ ಅವ್ರ ಮನೆಗೆ ರಾಜ ಹೋದಂತೆ ಪಂಡಿತರು ಕೂತಿದ್ದರು ನೋಡಿ ನಾನು ಶನಿವಾರ ಕಾಯ್ಕೊಂಡಿದ್ದೆ ನೀವು ಬರ್ತೀರಿ ಭಾಗವತ ಹೇಳ್ತೀರಿ ಅಂಥೇಳಿ ನೀವು ಬರಲಿಲ್ಲಲ್ಲ ಅಂತ ರಾಜ ಕೇಳಿದ್ದಂತೆ ಆಗೋ ಪಂಡಿತರು ಹೇಳಿದ್ದು ಭಾಳ ಚೆನ್ನಾಗಿದೆ ಉತ್ತರ ಇಲ್ಲ ನಾನು ಯಾಚಕ ವೃತ್ತಿ ಬಿಟ್ಟುಬಿಟ್ಟಿದ್ದೇನೆ ಈಗ ಕೇಳೋದಿಲ್ಲ ನಾನು ಯಾಕಂದರೆ ನಾನು ಮೊದಲನೇ ಶನಿವಾರ ಉತ್ಸುಕನಾಗಿ ಬಂದಿದ್ದೆ ಮಹಾರಾಜರು ಕೇಳ್ತಾರೆ ಅಂದರೆ ಏನೇನೋ ಪ್ರಶ್ನೆ ಕೇಳ್ಬೋದಲ್ಲ ಅಂತ ಭಾಗವತ ಚೆನ್ನಾಗಿ ಓದ್ಕೊಂಬಂದೆ ನನಗೆ ಬರ್ತಿತ್ತು ಮೊದಲು ಇನ್ನೂ ಚೆನ್ನಾಗಿ ಮಹಾರಾಜರ ಪ್ರಶ್ನೆ ಕೇಳಿದಾಗ ಸರಿಯಾಗಿ ಉತ್ತರ ಕೊಡಬೇಕಲ್ವಾ ಅಂತ ಹೇಳಿ ಸಾಕಷ್ಟು ಓದ್ಕೊಂಬಂದೆ ತಯಾರಿ ಮಾಡ್ಕೊಂಬಂದೆ ಅವತ್ತು ನೀವು ಸಿಗಲಿಲ್ಲ ಮುಂದಿನ ಶನಿವಾರ ಸಿಕ್ಕರೆ ಆಗ್ಬೋದಲ್ಲ ಮತ್ತು ಪ್ರಶ್ನೆ ಕೇಳ್ಬೋದಲ್ಲ ಮತ್ತು ಚೆನ್ನಾಗಿ ಓದಿದೆ ಹಿಂಗೆ ನಾಲ್ಕೈದಾರು ಬಾರಿ ತುಂಬ ಆಳವಾಗಿ ಭಾಗವತ ಓದಿದಾಗ ತುಂಬ ಮನಸ್ಸಿಗೆ ಹೊಕ್ಕಿಬಿಡ್ತು ನನಗೆ ಅದಕ್ಕನಸ್ತು ಹೊಸ ಹೊಸ ಸಾರಸ್ಯ ಸ್ವಾರಸ್ಯಗಳನ್ನು ಗ್ರಂಥದಲ್ಲಿ ಕಂಡೆ ಆದ್ದರಿಂದ ಈ ಭಾಗವತ ರಸಾಯನಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ ಅಂತ ಅರ್ಥ ಆಯಿತು ನನಗೆ ಯಾವ ಅಪೇಕ್ಷಾನೂ ಇಲ್ಲ ಅದಕ್ಕೆ ಹೇಳ್ತಾರೆ ತಾವು ಸಾವಕಾಶ ಮಾಡಿದ್ದರಿಂದ ನನಗೆ ಮಹಾ ಉಪಕಾರವಾಯಿತು ಅಂತ ನಾನು ಧನ್ಯನಾದೆ ಅಂತ ಈ ಮಾತನ್ನು ಗಮನಿಸ್ಬೇಕು ಭಾಗವತ್ವವನ್ನು ಓದಿದವರೇ ಪಂಡಿತರು ಆ ಭಾಗವತ್ವವನ್ನು ಇನ್ನೂ ಆಳವಾಗಿ ಓದಿದಾಗ ಅದು ರಸ ಸಿಗೋಕೆ ಶುರು ಆಯಿತು ಯಾವಾಗ ರಸ ಸಿಗೋಕೆ ಶುರು ಆಯಿತು ಅವರಿಗೆ ಅದರಲ್ಲಿ ಆಸಕ್ತಿ ಹುಟ್ಟಿ ಇನ್ನು ಬಾಕಿದೇನೋ ಬೇಡ ಅನ್ನಿಸ್ಬಿಡ್ತು ಅದು ಹೇಳ್ತಾರೆ ಭಾರತ ಬಿಂದೂರಾಯರಿಗೂ ಹೀಗೆ ಆಗಿರಬೇಕು ಅದಕ್ಕೆ ಬರೀತಾರೆ ಹೀಗೆ ಆಯಿತು ಬಿಂದೂರಾಯರಿಗೆ ಅಂತ ವಿನೋದಕ್ಕಾಗಿ ಓದಿದಂಥ ಮಹಾಭಾರತ ಓದ್ತಾ ಓತಾದ್ರೆ ಆಳಕ್ಕಿಳಿದು ಅವರು ಭಾರತ ಬಿಂದು ರಾಯರೇ ಆಗಿ ಹೋದರು ಅಂತ ಈ ಮಾತನ್ನು ನನಗೊಂದು ಮನೆ ನನ್ನ ತಮಿಳುನಾಡಿಗೆ ಹೋದಾಗ ನನ್ನ ಸ್ನೇಹಿತರೊಬ್ಬರು ಹೇಳ್ತಾಯಿದ್ರು ದೊಡ್ಡ ವಿದ್ವಾಂಸರವರು ಅವ್ರು ಹೇಳ್ತಾಯಿದ್ರು ಕಂಬ ರಾಮಾಯಣದಲ್ಲಿ ಒಂದು ಮಾತು ಬರ್ತದೆ ಅಂತ ಕಂಬ ರಾಮಾಯಣದಲ್ಲಿ ಯುದ್ಧ ಶುರು ಆಗಬೇಕಿನ್ನ ರಾಮ ರಾವಣರ ನಡುವೆ ಸೀತೆ ಅಶೋಕವನದಲ್ಲಿದ್ದಾರೆ ಒಂದು ಸಲ ಅವನ ಮಂತ್ರಿಗಳು ಸೂಚನೆ ಕೊಟ್ಟರಂತೆ ರಾವಣನಿಗೆ ಇಲ್ಲ ನೋಡು ಇಷ್ಟು ದಿವಸ ಆಯಿತು ಸೀತೆ ನಿನಗೆ ಒಲಿಯಲಿಲ್ಲ ನೀನು ಪ್ರತಿ ಸಲ ಹೋಗ್ತೀಯಾ ನೀನು ರಾವಣ ವೇಷದಲ್ಲಿ ಹೋಗ್ತೀಯಾ ಜೋರು ಮಾಡ್ತೀಯಾ ಆಕೆ ಒಲಿಯೋಲ್ಲ ನೀನು ಮುಂದೆ ಕಡ್ಡಿ ಹಿಡಿದು ಮಾತಾಡ್ತಾಳೆ ಆಕೆ ಹುಲ್ಲಿನ ಕಡ್ಡಿ ಹಿಡಿದು ಮಾತಾಡ್ತಾಳೆ ಒಂದು ಕೆಲಸ ಯಾಕೆ ಮಾಡಬಾರ್ದು ನೀನು ನೀನು ಮಾಯಾವಿ ಆದ್ದರಿಂದ ನಿನಗೆ ಹೇಗೆ ಬೇಕಾದರೂ ನಿನ್ನ ರೂಪವನ್ನು ನಿನ್ನ ಮಾಯೆಯಿಂದ ರಾಮನ ವೇಷದಲ್ಲೇ ಹೋಗ್ಬಿಡು ರಾಮನ ಹಂಗೆ ಹೋಗಿಬಿಟ್ರೆ ಏನು ಗೊತ್ತಾಗುತ್ತೆ ಆಕೆಗೆ ಅಷ್ಟು ದೊಡ್ಡ ಮಾಯಾವಿ ಇದೆಯಾ ನೀನು ಅಂತ ಅದು ಕೇಳ್ತಾರೆ ಅವ್ರು ಭಾಳ ಚೆನ್ನಾಗಿ ಹೇಳಿದ್ರು ಪಂಡಿತರು ಅದು ಮಾಡೋಕೆ ಆಗಲ್ಲಪ್ಪ ನನ್ನ ಕಡಿಂದ ಅನ್ನಂತೆ ರಾವಣ ಯಾಕೆ ಅಂದರೆ ಉತ್ತರ ತುಂಬ ಚೆನ್ನಾಗಿದೆ ನಾನು ಈಗ ಎಲ್ಲರಿಗಿಂತ ಹೆಚ್ಚಾಗಿ ನೆನೆಸೋದು ರಾಮನ್ನೇ ವೈರಿ ತಾನೇ ಅವನು ಅವನೇನು ಮಾಡ್ತಿದ್ದಾನು ಏನು ಯೋಜನೆ ಹಾಕ್ಬೋದು ಏನು ಮಾಡ್ಬೋದು ಪ್ರತಿ ಕ್ಷಣ ಅವನದ್ದೇ ಯೋಚನೆ ಆಗಿದೆ ನನಗೀಗ ಅರ್ಥ ಆಗ್ತಾಯಿದೆ ಪ್ರತಿ ಸಲ ರಾಮ ನೆನೆಸ್ಕೊಂಡಾಗ ನನ್ನ ಮನಸ್ಸಲ್ಲಿ ಬದಲ ಬದಲಾವಣೆ ಆಗ್ತಾಯಿದೆ ಪ್ರತಿ ಸಲ ನೆನೆಸ್ಕೊಂಡಾಗ ನಾನು ಕ್ರೋಧಾತ್ ಕಾಮ್ ಇದೇ ಆಗ್ತಾ ಇದೆ ನನಗೆ ಇನ್ನು ಅವನಂಗೆ ವೇಷ ಹಾಕ್ಕೊಂಬಿಟ್ರೆ ಅವನೇ ಆಗಿಬಿಡ್ತೇನೆ ನಾನು ನೋಡಿ ಯಾವುದನ್ನು ಚಿಂತೆ ಮಾಡ್ತಾ ಹೋಗ್ತೀವೋ ನಾವು ಅಂತ ಯು ಬಿಕಮ್ ವಾಟ್ ಯು ಥಿಂಕ್ ಅಂತ ಹಾಗೆ ಆ ತನ್ನ ರಾಮನ ಡ್ರೆಸ್ ಹಾಕ್ಕೊಂಡು ಹೋಗಿಬಿಟ್ರೆ ನಾನು ರಾಮನೇ ಆಗಿಬಿಡ್ತೀನಲ್ಲ ಇನ್ನು ರಾವಣನ ಅಂಶ ಎಲ್ಲ ಉಳಿತೆ ನನಗೆ ಅಪೇಕ್ಷೆನ ಉಳಿಯಲ್ಲ ಸೀತೆ ಬಗ್ಗೆ ನನಗೆ ಅವಾಗ ಹೀಗಾಗ್ಬಿಡ್ತದೆ ಅಂತ ಅದಕ್ಕೆ ಬಿಂದು ರಾಯಗಾಯಿತು ಅಂತ ಇನ್ನೊಂದು ಮಾತನ್ನು ಡಿ ವಿ ಚುಚ್ಚು ಹಂಗೆ ಹೇಳ್ತಾರೆ ಸಾರ್ವಜನಿಕ ಚುಚ್ಚುವಂಗೆ ಹೇಳ್ತಾರೆ ಬಿಂದೂರಾಯರ ಕಥೆ ಹೇಳ್ಬಿಟ್ಟು ನಮ್ಮ ಜನರ ಔದಾರ್ಯ ಅಂತ ಬರೀತಾರೆ ನಮ್ಮ ಜನರ ಔದಾರ್ಯ ಅಷ್ಟು ದೊಡ್ಡದಾಗಿದೆ ಅಂತ ನಮ್ಮ ಮಹಾಜನರ ಔದಾರ್ಯವನ್ನು ಕುರಿತು ಒಂದು ಸಂಕೋಚದ ಮಾತನ್ನಾಡಬೇಕಾಗಿದೆ ನೂರಾರು ಊರುಗಳವರು ಬಿಂದೂರಾಯರನ್ನು ಮೆಚ್ಚಿಕೊಂಡು ಆಧರಿಸಿದರು ಹುಬ್ಬಳ್ಳಿ ಧಾರವಾಡ ಗದಗು ಬೆಳಗಾವಿ ಮಂಗಳೂರು ಮೈಸೂರು ಬೊಂಬಾಯಿ ಹೀಗೆ ಎಷ್ಟೋ ದೊಡ್ಡ ದೊಡ್ಡ ಪಟ್ಟಣಗಳವರು ಭಾರತ ವಾಚನಕ್ಕಾಗಿ ಅವರನ್ನು ಕರೆಸಿಕೊಂಡರು ಅವರು ಸಂತೋಷದಿಂದ ಹಾಗೆ ಹೋಗಿ ನಾಲ್ಕಾರು ವಾರ ಭಾರತ ವಾಚನ ಮಾಡಿ ಬಂದರು ಅವರಿಗೆ ಕೊಟ್ಟ ಪುರಸ್ಕಾರ ಎಂಥದ್ದಿರಬಹುದು ಭಾಳ ಒಳ್ಳೆಯ ಮಾತಿದು ಪುರಸ್ಕಾರ ಎಂಥದ್ದಿರಬಹುದು ಕೆಲವು ಕಡೆಗೆ ಪ್ರಯಾಣದ ವೆಚ್ಚ ಕೊಟ್ಟಿರಬಹುದು ಸ್ವಯಂಪಾಕದ ಸಾಮಾನು ಕೊಟ್ಟಿರಬಹುದು ಅಲ್ಲಲ್ಲಿ ಒಂದು ಲೋಟ ಹಾಲು ಕೊಟ್ಟಿರಬಹುದು ಅವರ ಕಿವಿಗಳು ಎರಡೂ ತುಂಬಿ ಮೇಲು ಹೊಳೆ ಹರಿಯುವಂತೆ ಹೊಗಳಿರಬಹುದು ಹೊಗಳಿ ಈ ಪಾದ ಪಾದ ಚೆನ್ನಾಗಿದೆ ನೋಡಿ ಹೊಗಳಿಕೆಯು ಅನ್ನಕ್ಕೆ ಪ್ರತಿನಿಧಿ ಅಲ್ಲವೆಂಬುದನ್ನು ನಮ್ಮ ಜನ ಮರೆತಿದ್ದಾರೆ ಅಂತ ಹೊಗಳಿಕೆಯಿಂದ ಹೊಟ್ಟೆ ತುಂಬೋದಿಲ್ಲ ಅಂತ ನಮ್ಮ ಜನ ಮರೆತು ಬಿಟ್ಟಿದ್ದಾರೆ ಮಾತು ಹೆಂಗಿದೆ ನೋಡಿ ಹೊಗಳಿಕೆಯು ಅನ್ನಕ್ಕೆ ಪ್ರತಿನಿಧಿ ಅಲ್ಲವೆಂಬುದನ್ನು ನಮ್ಮ ಜನ ಮರೆತಿದ್ದಾರೆ ಸಂಗೀತಗಾರರಿಗೂ ನರ್ತಕರಿಗೂ ನಗದು ಸಂಭಾವನೆ ಸಲ್ಲಿಸುವಂತೆ ಗಮಕಿಗೆ ಏಕೆ ಸಲ್ಲಿಸಕೂಡುದು ಇದರಲ್ಲಿ ಬಿಂದು ಲೋಪವೂ ಇದೆ ಅವ್ರದ್ದೇನು ತಪ್ಪಪ್ಪ ಅಂದರೆ ಅವರು ಶುದ್ಧ ಲೌಕಿಕರಾಗಿ ಹುಟ್ಟಿದವರು ಸರ್ಕಾರಿ ಚಾಕರಿಯಲ್ಲಿ ಬೆಳೆದವರು ಆದ್ದರಿಂದ ಮಂಗಳಾರತಿ ತಟ್ಟೆಯನ್ನು ಪ್ರದಕ್ಷಿಣೆ ಮಾಡಿಸುವ ಅವರಿಗೆ ಬರಲಿಲ್ಲ ಅಂತ ಆತಷ್ಟು ಅರ್ಥಪರಿತಾಗಿದೆ ಮಂಗಳಾರತಿ ತಟ್ಟೆಯನ್ನು ಪ್ರದಕ್ಷಿಣೆ ಮಾಡಿಸುವ ಕಲೆ ಅವರಿಗೆ ಬರಲಿಲ್ಲ ಹೀಗಾಗಿ ಅವರು ಧನ ಸಂಪಾದನೆ ಕಡೆ ಕಾಲದಲ್ಲಿ ಶೂನ್ಯವೇ ಆಗಿತ್ತು ಆದರೆ ಇದು ಯಾವ ಹೊರ ತಿಳಿದು ಬಂದದ್ದಲ್ಲ ಅಂದರೆ ಬಿಂದು ಯಾರಿಗೂ ಹೇಳ್ಕೊಳ್ಳಿಲ್ಲ ಅದನ್ನು ಕಷ್ಟ ಇದೆ ಅಂಥೇಳಿ ವಿನಾ ದೈನೇನ ಜೀವನಂ ಎಂಬ ವೃತ್ತದಿಂದ ಅವರು ತಪ್ಪಲಿಲ್ಲ ಹಾಗೆ ಬದುಕಿದವರು ಭಾರತ ಬಿಂದೂರಾಯರು ಅಂತ ನಾನು ಆ ಭಾಗದಲ್ಲಿ ಒಂದು ಭಾಗ ಮಾತ್ರ ತೊಗೊಂಡಿದ್ದೇನೆ ಮುಂದೆ ಇನ್ನೊಂದು ಚಿತ್ರ ಕಣ್ಮುಂದ್ ಬರ್ತದೆ ಅದು ಒಂದಕ್ಕಿಂತ ಒಂದು ವಿಶೇಷವಾದಂಥ ಚಿತ್ರಗಳು ತಿರುಕ್ಕೋಟಿ ಕಾವಲ್ ಕೃಷ್ಣಯ್ಯರ್ ಅಂತ ಟಿ ಕೃಷ್ಣಯ್ಯರ್ ಅಂತ ಇವರು ವೀಣ್ ಶೇಷಣ್ಣನವರ ಸ್ನೇಹಿತರು ಅದ್ಭುತ ಪಿಟೀಲ್ವಾದಕರು ಹೊರ ನೋಟಕ್ಕೆ ಸ್ವಲ್ಪ ಬಿಗಿಯಾದ ಆಸಾಮಿ ಜಂಬದ ವ್ಯಕ್ತಿ ಅಂತ ಕಂಡ್ರು ಕೂಡ ಒಳಗೆ ಮೃದು ಆದಂಥ ಮನುಷ್ಯ ಹೊರಗೆ ಮಾತು ಮಾತ್ರ ಸ್ವಲ್ಪ ಜರ್ಬ್ ಆಗಿರುವಂಥ ಮನುಷ್ಯ ಅದಕ್ಕೊಂದು ಘಟನೆ ಬರೀತಾರೆ ಎಷ್ಟು ಚೆನ್ನಾಗಿರೋ ಘಟನೆ ನೋಡಿ ಅವ್ರು ಎಷ್ಟು ಹೊರಟಾಗಿದ್ದರು ಅಂತ ಅನಿಸೋ ಹಾಗೆ ಅನಿಸುತ್ತೆ ಮಹಾನುಭಾವರಾದ ವೀಣೆ ಶೇಷಣ್ಣನವರು ಯಾವುದೋ ಒಂದು ಭಾರೀ ಕಚೇರಿಗಾಗಿ ಮದ್ರಾಸಿಗೆ ಹೋಗಿ ಅಲ್ಲಿ ಮೂರು ನಾಲ್ಕು ದಿನ ಬಿಡಾರು ಮಾಡಿದರು ಮದ್ರಾಸಲ್ಲಿ ಒಂದು ದಿನ ಬೆಳಗ್ಗೆ ಅವರನ್ನು ನೋಡಲು ತಿರುಕೋಟಿ ಕಾವಲು ಕೃಷ್ಣಯ್ಯರು ಅಲ್ಲಿಗೆ ಬಂದರು ಸ್ನೇಹಿತರಿಬ್ಬರು ಮಾತುಕತೆ ನಡೆಸುತ್ತಿದ್ದಾಗ ಅಲ್ಲಿಗೆ ಮೂರನೆಯವರೊಬ್ಬರು ಬಂದರು ಕಲ್ಪನೆ ಮಾಡ್ಕೊಳ್ಳಿ ಇಬ್ಬರು ಘಟಾನುಘಟಿಗಳು ದೊಡ್ಡವರು ಮಾತಾಡ್ತಿರ್ಬೇಕಾದ್ರೆ ಇನ್ನೊಬ್ಬರು ಯಾರು ಬಂದರು ಆತ ಗೋವಿಂದ ಸ್ವಾಮಿ ಅಂತ ಅವನ ಹೆಸರು ಕೃಷ್ಣಯ್ಯರವರು ಗೋವಿಂದ ಸ್ವಾಮಿಯನ್ನು ಕುರಿತು ತಮಿಳು ಭಾಷೆಯಲ್ಲಿ ಕೇಳಿದರು ಗೋವಿಂದ ಸ್ವಾಮಿಗೆ ಕೇಳಿದ್ರಂತೆ ತಿರು ಇವರು ಕೃಷ್ಣಯ್ಯರು ಈಗ ಏನು ಮಾಡ್ಕೊಂಡಿದ್ದಿ ಆತ ಅಭ್ಯಾಸ ಮಾಡಿಕೊಂಡಿದ್ದೇನೆ ಅಂತ ಹಾಗಾದರೆ ಕೊಂಚ ನುಡಿಸೋ ಕೇಳೋಣ ಪಿಟೀಲ್ ಇದು ನುಡಿಸು ಪಿಟೀಲ್ ನುಡಿಸು ಅಂತ ಕೇಳಿದರು ವೀಣೆ ಸಾರಿ ಪಿಟೀಲು ನೋಡಿಸೋ ಕೇಳ್ತೇನೆ ಅವನು ಹೇಳಿದ ನಾನು ವಾದ್ಯ ತಂದಿಲ್ಲವಲ್ಲ ತಂತ ಪಾಪ ಮಾತಾಡೋಕ್ಕೆ ಬಂದಿದ್ದ ನೋಡ್ಕೊಂಡು ಹೋಗಿ ಬಂದಿದ್ದಾನು ವಾದ್ಯ ತಂದಿಲ್ಲವಲ್ಲ ಅನ್ನಂತೆ ಇಗೋ ವಾದ್ಯ ತಗೋ ಜೊತೆ ಇಟ್ಕೊಟ್ಟಿರ್ತಿದ್ದಿರಲ್ಲ ಯಾವಾಗ್ಲೂ ಇವರು ಎಂದು ಹೇಳುತ್ತಾ ತಾವು ತೋಳಿನಲ್ಲಿ ತಗಲಿ ಹಾಕಿಕೊಂಡಿದ್ದ ಪಿಟೀಲ್ ಚೀಲವನ್ನು ಗೋವಿಂದ ಸ್ವಾಮಿಗೆ ಕೊಟ್ಟರು ಕೃಷ್ಣಾಯರು ಬಗಲಿಗೆ ಯಾವಾಗಲೂ ಒಂದು ಚೀಲ ತಗಲ ಹಾಕಿಕೊಂಡು ಅದರಲ್ಲಿ ವಾದ್ಯ ಕಮಾನು ಕಮಾನಿಗೆ ಹಾಕುವ ರೆಸಿನ್ ಪುಡಿ ಇವನ್ನೆಲ್ಲ ಇಟ್ಟಿರುತ್ತಿದ್ದರು ಊಟ ಮಾಡುವ ಕಾಲದಲ್ಲಿ ಮಲಗುವಾಗಲೂ ಅದು ಪಕ್ಕದಲ್ಲೇ ಇರುತ್ತಿತ್ತು ಗೋವಿಂದ ಸ್ವಾಮಿ ಆ ಪಿಟೀಲನ್ನು ತೆಗೆದುಕೊಂಡು ಕೇಳಿದರು ಏನು ನುಡಿಸ್ಲಿ ನಿನಗೆ ಅಭ್ಯಾಸವಾಗಿರುವುದನ್ನು ಚೆನ್ನಾಗಿ ನುಡಿಸು ಎಂದು ಹೇಳಿದರು ಗೋವಿಂದ ಸ್ವಾಮಿಯವರು ಪ್ರಸಿದ್ಧವಾದ ವಿರಿಬೋಣಿ ಎಂಬ ವರ್ಣವನ್ನು ಮೂರು ಕಾಲದಲ್ಲಿ ನುಡಿಸಿದರು ಮೂರು ಕಾಲದಲ್ಲಿ ನುಡಿಸಿದ್ರಂತೆ ಅದನ್ನು ಕೇಳಿ ಕೃಷ್ಣಾಯರವರು ಹೊಗಳೋದು ಹೇಗಿದ್ದೆ ನೋಡಿ ಆಪ ಹುಡುಗ ಇವರಿಬ್ಬರು ದೊಡ್ಡವ್ರ ಮುಂದೆ ನುಡಿಸಿದ್ದಾರೆ ಇವ್ರಿಗೆ ಹೊರ್ಣೆ ಸರ್ಟಿಫಿಕೇಟ್ ಕೊಡೋದು ಹೇಗೆ ಅಂದರೆ ಪರವಾಗಿಲ್ಲ ನನ್ನ ಕಮಾನಿಗೆ ರೆಸಿನ್ ಹಾಕೋದಕ್ಕೆ ಅರ್ಹನಾಗಿದ್ದಿ ಚೆನ್ನಾಗಿ ನುಡಿಸ್ತೀನಿ ಅನ್ನೋಕ್ಕೆ ಏನು ತೊಂದರೆ ಕಮಾನಿಗೆ ರೆಸಿನ್ ಹಾಕೋದಕ್ಕೆ ಅರ್ಹನಾಗಿದ್ದಿ ಅಂದ್ರಂತೆ ಅವನು ಗೋವಿಂದ ಅದು ತಮ್ಮ ಅನುಗ್ರಹ ಎಂದು ವಿನಯದೆಂದು ಹೇಳಿ ಅಪ್ಪಣೆ ಪಡೆದು ಹೊರಟೋದರು ಅವರೇನು ಅಷ್ಟಕ್ಕೆ ಸಂತೋಷಪಟ್ಟು ಅಷ್ಟಾದರೂ ಬಂತಲ್ಲ ರೆಸಿನ್ ಹಾಕೋ ಯೋಗ್ಯತೆ ಇದೆ ಅಂದ್ರಲ್ಲ ಸಾಕು ಅಂತ ಬಳಿಕ ಶೇಷಣ್ಣನವರು ಕೃಷ್ಣಯ್ಯರ ಕುರಿತು ಹೇಳಿದರು ಅದೇನು ಹಾಗೆ ಹೇಳಿದರು ನಾ ಹುಡುಕ ಚೆನ್ನಾಗಿ ನುಡಿಸಿದ್ದಾನೆ ಅಂಥೇಳಿ ಇನ್ನು ಇದಕ್ಕಿಂತ ಚೆನ್ನಾಗಿ ನುಡಿಸುವುದಕ್ಕಾಗುತ್ತದೆಯೇ ಅಷ್ಟು ಚೆನ್ನಾಗಿ ನುಡಿಸಿದಾನವನು ಇದಕ್ಕಿಂತ ಚೆನ್ನಾಗಿ ನುಡಿಸುವುದಕ್ಕಾಗುತ್ತದೆಯೇ ಎಂದರು ಆಗ ಕೃಷ್ಣಯ್ಯರವರು ತಾವ ಪಿಟೀಲನ್ನು ಕೈಗೆ ತೆಗೆದುಕೊಂಡು ಗೋವಿಂದ ಸ್ವಾಮಿಯವರು ನುಡಿಸಿದ್ದ ಮೂರನೇ ಕಾಲದಿಂದ ಆರಂಭಿಸಿ ಮೂರನೇ ಕಾಲವರೆಗೆ ಆತ ಹೋಗಿದ್ದ ಇವರು ಶುರು ಮಾಡಿದಲ್ಲಿಂದ ಮೂರನೇ ಕಾಲದಿಂದ ಆರಂಭಿಸಿ ಅಲ್ಲಿಂದಾಚೆಗೆ ಇನ್ನೂ ಮೂರು ಕಾಲ ನುಡಿಸಿದ್ರಂತೆ ಅದಾದಮೇಲೆ ಶೇಷಣ್ಣವ್ರು ಎದ್ದು ನಿಂತು ಅಯ್ಯ ನೀವು ಮನುಷ್ಯರಲ್ಲ ರಾಕ್ಷಸರು ಅಥವಾ ಪಿಶಾಚಿ ಇಂಥ ಸಾಧನೆ ಮಾಡುವವರು ಭೂಲೋಕದಲ್ಲಿ ಇರುತ್ತಾರೆಯೇ ಅಂತ ಕೇಳಿದ್ರಂತೆ ಆಗ ಅರ್ಥ ಆಗುತ್ತೆ ಅವ್ರು ರೆಸಿನ್ ಹಾಕುವಂಥ ಎಂದದ್ದು ಯಾಕೆ ಅಂದರೆ ಅವ್ರ ಮಟ್ಟಕ್ಕಿತ್ತು ಬಚ್ಚಾನೆ ತಾನೆ ಅದಕ್ಕೆ ಶೇಷಣ್ಣವ್ರು ನಿಂತ್ಕೊಂಡು ಹೇಳ್ತಾರೆ ಮನುಷ್ಯರೆಲ್ಲ ರಾಕ್ಷಸೋತ ಪಿಶಾಚಿ ಇಂತ ಸಾಧನೆ ಮಾಡುವರು ಭೂಲೋಕದಲ್ಲಿ ಇರುತ್ತಾರೆ ಎಂದು ಕೇಳಿದರು ಶೇಷಣ್ಣನವರು ಅದೇ ವರ್ಗಕ್ಕೆ ಸೇರಿದವರೆಂದು ವಾಸುದೇವಾಚಾರ್ಯರು ಸೂಚಿಸಿ ಬರೆದಿದ್ದಾರೆ ಶೇಷಣ್ಣವರು ಅದೇ ಮಟ್ಟದವರು ಅಂತ ಹೇಳಿ ಅವರ ಸಾಧನೆಯು ಹಾಗೆ ಯಮಸಾಧನೆ ಒಂದೊಂದು ಸ್ವರವನ್ನು ಒಂದೊಂದು ಸ್ವರಾಂಶವನ್ನು ನುಡಿಸಿ ನುಡಿಸಿ ಬೆಟ್ಟನ್ನು ಸವಿಯಿಸಿ ಸವಿಯಿಸಿ ತಂತಿಯನ್ನು ಪಳಗಿಸಿ ಪಳಗಿಸಿ ಸರ್ವಾಂಗಪೂರ್ಣವಾಗಿ ಇಂಗ್ಲೀಷ್ನಲ್ಲಿ ಪರ್ಫೆಕ್ಟ್ ಎಂದು ಹೇಳುವಂತೆ ಸ್ವಾಧೀನ ಮಾಡಿಕೊಂಡಿದ್ದವರು ಶೇಷಣ್ಣನವರು ನೋಡಿ ಇಬ್ರು ಒಂದು ಕಡೆ ಕೂಡಿದಾಗ ಅದು ಏನು ಸಮಾಗಮ ಅಲ್ವಾ ಇಬ್ಬರು ಅಥಾರಿಟಿ ಇನ್ ದರ್ ಫೀಲ್ಡ್ ಕೃಷ್ಣಯ್ಯವ್ರ ಸಾಧನೆ ಹೇಗೆ ಮಾಡ್ತಾಯಿದ್ರು ಇದು ಭಾಳ ಮುಖ್ಯ ನಾನು ಹೇಳೋದು ಸಾಮಾನ್ಯವಾಗಿ ಶೇಷಣ್ಣವ್ರು ದೊಡ್ಡವರು ಕೃಷ್ಣಯ್ಯರು ದೊಡ್ಡವರು ಅಂತ ಹೇಳ್ತೀವಿ ಅವ್ರು ದೊಡ್ಡವರು ಯಾಕಾದರು ಅಂತ ನೋಡೋಲ್ಲ ಒಂದು ತಮಾಷೆ ಯಾರು ಹೇಳಿದ್ರಂತೆ ಪಂಡಿತ್ ಜಸ್ರಾಜ್ ಅವರು ಹಾಡಬೇಕಾದ್ರೆ ಅವ್ರು ಬರೆದಿದ್ದಾರೆ ಇತ್ತೀಚೆಗೆ ಒಂದು ಒಂದು ವರ್ಷದಿಂದ ಆರ್ಟಿಕಲ್ ಬಂದಿತ್ತು ಜಸರಾಜ್ ಅವರು ಸಂಗೀತ ಕೇಳಿದಂಥ ಒಬ್ಬ ದೊಡ್ಡ ಹಿರಿಯ ಮನುಷ್ಯರು ದೆಹಲಿಯಲ್ಲಿ ಹೋಗಿ ಹೇಳಿದ್ರಂತೆ ಎಷ್ಟು ಚೆನ್ನಾಗಿ ಹಾಡ್ತೀರಿ ಸ್ವಾಮಿ ನಿಮ್ಮ ಹಾಗೆ ಹಾಡೋದಕ್ಕೆ ನಾನು ಪ್ರಾಣವೇ ಕೊಟ್ಟೇನು ಅಂದ್ರಂತೆ ಅವ್ರ ಜಸರಾತಿ ಅಂತ ನಾನು ಆಗಲೇ ಕೊಟ್ಟಿದ್ದೇನೆ ಅಂದ್ರಂತೆ ಅವರು ಕೊಡದೋರ್ತಿ ಮಟ್ಟಕ್ಕೆ ಹೋಗೋದೇ ಇಲ್ಲ ಅವರು ಅದಕ್ಕೆ ಮುಂದೆ ಬರೀತಾರೆ ಅಭ್ಯಾಸ ಅಂತ ಡಿ ಬರೀತಾರೆ ಕೃಷ್ಣಯ್ಯರ ಬಗ್ಗೆ ಆ ಮಾತು ದಯವಿಟ್ಟು ಕೇಳಬೇಕು ಕೃಷ್ಣಯ್ಯರವರು ಪಿಟೀಲು ನಾಲ್ಕು ತಂತಿಗಳಲ್ಲಿ ಯಾವ ಯಾವ ತಂತಿಯಿಂದ ಯಾವ ಯಾವ ಮಿಲಿಮೀಟ್ರ್ನಲ್ಲಿ ಕೈಯನ್ನು ಹೇಗೆ ಹೇಗೆ ತಿರುಗಿಸಿದರೆ ಯಾವ ಯಾವ ಸ್ವರಾಂಶ ಎಂಬುದನ್ನು ಚೆನ್ನಾಗಿ ಅರಿತುಕೊಂಡಿದ್ದವರು ಮಿಲಿಮೀಟ್ರಲ್ಲಿ ಭೋಜನ ಕಾಲದಲ್ಲಿಯೂ ನೋಡಿ ಅವರು ಎಷ್ಟು ಅಬ್ಸೆಷನ್ ಭೋಜನ ಕಾಲದಲ್ಲಿಯೂ ಅವರ ಮನಸ್ಸಿನ ಒಳಗಡೆ ಸಪ್ತಸ್ವರಗಳು ನಾನಾ ಭಂಗಿಗಳೇ ನೆಲೆದಾಡುತ್ತಿದ್ದವು ಅವರಿಗೆ ಒಂದು ಹೊಸ ನಾದ ಸ್ವರಭಂಗಿಯೋ ಮನಸ್ಸಿಗೆ ಹೊಳೆದಾಗ ಊಟ ನಿಲ್ಲಿಸಿ ಅಲ್ಲಿಯೇ ಕೈ ಪಿಟಿಲಿನ ಮೇಲೆ ಹೊಸ ಸ್ಫೂರ್ತಿಯನ್ನು ಪ್ರಯೋಗಕ್ಕೆ ತರುವರು ಅದು ಸುಂದರವೆಂದು ಮನಸ್ಸಿಗೆ ಸ್ಥಿರಪಡುವವರೆಗೂ ಊಟ ಮರೆತು ಹೋಗುವುದು ಸಂಗೀತ ಪ್ರಶ್ನೆಗೆ ಉತ್ತರ ದೊರೆಯಿತೆಂದು ದೃಢವಾದ ಮೇಲೆ ಮತ್ತೆ ಕೈ ತೊಳೆದು ಊಟ ಮುಗಿಸುವರು ಇಂಥದ್ದು ಕೃಷ್ಣಯ್ಯರವರ ಅಭ್ಯಾಸ ನಿಷ್ಠೆ ಯಾರೋ ಹೇಳ್ತಾಯಿದ್ರು ಕ್ರಿಕೆಟ್ ಬ್ಯಾಟ್ ಹಿಡಿದ ತಕ್ಷಣ ತೆಂಡೂಲ್ಕರ್ ಆಗಬೇಕು ಅಂತ ಬ್ಯಾಟ್ ಹಿಡಿದ ತಕ್ಷಣ ತೆಂಡೂಲ್ಕರ್ ಆಗಿಬಿಡ್ಬೇಕು ಹುಡುಗರಿಗೆ ರಣಜಿತ್ ಟ್ರಾಫಿನೂ ಬೇಡ ಒಮ್ಮೆ ಟೆಸ್ಟಿಗೆ ಹೋಗಬೇಕು ಒನ್ ಡೇಗೆ ಹೋಗಬೇಕು ಆದರೆ ತೆಂಡೂಲ್ಕರ್ ಆಗಬಹುದು ಅವನಷ್ಟು ದುಡಿಯೋಕ್ಕೆ ಸಾಧ್ಯತೆ ಇದೆಯಾ ನಿಮ್ಮಲ್ಲಿ ಅಂತ ಕಷ್ಟಪಡೋದೆಷ್ಟು ಇಂಥೊಂದ್ಸಲ ಹೇಳಿದ್ನೇನೋ ಗೊತ್ತಿಲ್ಲ ನಾನು ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ನೋಡೋಕ್ಕೆ ಹೋದಾಗ ಐ ಹ್ಯಾವ್ ಸೀನ್ ದೀಸ್ ಬಾಯ್ಸ್ ಪ್ಲೇಯಿಂಗ್ ಆಡೋದು ನೋಡಿದ್ದೇನೆ ಅವ್ರನ್ನ ಏನು ಅದ್ಭುತ ಆಡ್ತಾರೆ ಅದು ನೂರು ರನ್ ಓಡಿದರೆ ನಮಗೆ ಸ್ವಲ್ಪ ಜೋರಾಗಿ ಒಖಲೆಯ ಶೂಟಿ ಬಂದರೆ ಏ ದೋಸ್ರ ಬರುತ್ತೆ ಅರ್ಧ ಪ್ರೋಗ್ರಾಮ್ ಆಗುವರೆಗೂ ಈ ದಿವಸ ಕಮ್ಮಿ ಆಗೋಲ್ಲ ಆದರೆ ಈತ ಐ ಹ್ಯಾವ್ ಸೀನ್ ಹಂಡ್ರೆಡ್ ರನ್ಸ್ ಹೊಡೆದ್ರೆ ಕೂಡ ಒಂದು ಚೂರು ಆಯಾಸ ಆದಂಗೆ ಕಾಣಿಸೋದೇ ಇಲ್ಲ ಯಾಕೆ ಕಾಣಿಸೋಲ್ಲ ಅಂದರೆ ಅದರಿಂದ ಮಾಡಿದಂಥ ಪರಿಶ್ರಮ ಅಷ್ಟು ದುಡ್ದಿರೋದ್ರಿಂದ ಈಸಿ ಆಗುತ್ತೆ ನಾನು ಅಜರುದ್ದೀನ್ ಬಗ್ಗೆ ಹೇಳ್ತಾ ಇದ್ದೆ ಒಂದು ಸಲ ಎಲ್ಲವೂ ಅವನು ಆಡೋದನ್ನು ನೋಡಿದ್ದೇನೆ ರಾಶಿ ರಾಶಿ ಬುಟ್ಟಿ ಇಟ್ಟುಕೊಂಡು ಒಂದೇ ಕೈಯಿಂದ ಹೊಡಿತಾ ಇದ್ದರೆ ನನಗೆ ಗೊತ್ತಿದೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹೊಡಿಬೋದು ಕೈ ಶೋಲ್ಡ್ರ್ ನೋ ಬಂದ್ಬಿಡುತ್ತೆ ಭುಜ ನೋ ಬರುತ್ತೆ ಅಂತಹದಾತ ಒಂದೂವರೆ ತಾಸು ಹೊಡಿತಾನೆ ಈ ಹಾಕೊಂಡಂಥ ಶರ್ಟು ನೆನೆದು ನೀರು ಇಳಿತಾ ಏನು ಎಚ್ಚರ ಇಲ್ಲ ಒಂದು ಕೈಯಿಂದ ಹೊಡೆದ್ರೆ ಬಾಲ್ ಬೌಂಡ್ರಿ ದಾಟಿ ಹೋಗ್ತದೆ ಇಷ್ಟು ಪ್ರಯತ್ನ ಮಾಡಿದಾಗ ಅವನು ಗ್ರೌಂಡಿಗೆ ಹೋದಾಗ ಹೊಡೆದಾಗ ನಾವು ಕೂತು ಚಪ್ಪಳೆ ತಟ್ಟೋದಷ್ಟೇ ಭಾಳ ಚೆನ್ನಾಗಿ ಹೊಡೆದವನು ಅಂತ ಆದರೆ ಹಿಂದೆ ಪರಿಶ್ರಮ ಕಾಣಿಸಲ್ಲ ಅದಕ್ಕೆ ಹೇಳ್ತಾರೆ ಕೃಷ್ಣಾಯರ್ ಎಷ್ಟು ಚೆನ್ನಾಗಿ ಉಡಿಸಿದ್ರು ಅಂತ ಸಂತೋಷ ಪಡುವಂಥವ್ರು ನಾವು ಅದರಿಂದ ಪರಿಶ್ರಮ ಎಷ್ಟಿತ್ತು ಊಟಕ್ಕೆ ಕೂತ್ಕೊಂಡಾಗ ಕೂಡ ಅದ್ರ ಬಗ್ಗೆನೇ ಧ್ಯಾನ ಅವ್ರದು ಅದಕ್ಕೆ ಹೇಳ್ತಾರೆ ಈ ಮೇಲಿನ ಸಂಗತಿಗಳು ಪ್ರಾಮಾಣಿಕರಿಂದ ನನಗೆ ತಿಳಿದು ಬಂದವು ಪೂರ್ವಕಾಲದ ಕಲಾಪಾಸಿಗಳ ಸಾಧನ ಶ್ರದ್ಧೆಯನ್ನು ತೋರಿಸುವುದಕ್ಕಾಗಿ ಅದನ್ನು ಇಲ್ಲಿ ಉದಾಹರಿಸಿದ್ದೇನೆ ಅವರು ಎಷ್ಟು ಸಾಧನ ಶ್ರದ್ಧೆ ಇತ್ತು ಅಂತ ಎಲ್ಲ ಪೂರ್ವ ವಿದ್ವಾಂಸರು ಶೇಷಣ್ಣನವರು ಕೃಷ್ಣಯ್ಯರು ಆಗಿದ್ದರೆಂದು ನಾನು ಹೇಳುತ್ತಿಲ್ಲ ಎಲ್ಲರೂ ಹಾಗೆ ಆಗಿದ್ದರು ಅಂತ ಹೇಳೋದಿಲ್ಲ ಆದರೆ ಪೂರ್ವಿಕರ ಧ್ಯೇಯ ಎಷ್ಟು ಮಾತ್ರದ್ದಾಗಿತ್ತೆಂಬುದನ್ನು ಸೂಚಿಸುವುದಷ್ಟೇ ಈಗ ನಮ್ಮೆನ ಉದ್ದೇಶ ಎಷ್ಟು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಮಾಡಿದರೂ ಅನ್ನೋದು ಭಾಳ ಮುಖ್ಯ ಉದ್ದೇಶ ಇದುವರೆಗೆ ನಾವು ಈ ಕಲೋಪಾಸಕರ ಬಗ್ಗೆ ಸ್ವಲ್ಪ ನೋಡ್ಕೊಂಡ್ವಿ ಇನ್ನು ಮೂರನೇ ಭಾಗ ಇನ್ನೂ ರಸವತ್ತಾದದ್ದದು ನನಗನಿಸುತ್ತೆ ಇದು ರಸಘಟ್ಟಿ ಇದು ಎಲ್ಲಿ ಹೋದರೂ ರಸ ಕೆಳಗೆ ಬಂತು ಅಂತ ಅನಿಸೋದೇ ಇಲ್ಲ ಮೂರನೇ ಭಾಗ ಸಾಹಿತ್ಯೋಪಾಸಕರು ಅಂತ ಇನ್ನು ಡಿ ವಿ ಜಿ ಹತ್ತಿರವಾಗಿದ್ದವ್ರು ತುಂಬ ಹತ್ತಿರವಾಗಿದ್ದವ್ ಜೊತೆಗಿದ್ದಂಥವ್ರು ಸಾಕಷ್ಟು ಜನ ಅದಕ್ಕೆ ಅವರು ಮುನ್ನುಡಿಯಲ್ಲಿ ಬರೀತಾರೆ ಒಂದು ಒಳ್ಳೆಯ ಸುಂದರವಾದ ಮಾತಿದೆ ಛಾಯಾ ಬಿಂಬವನ್ನು ತೆಗೆಯುವ ಫಲಕದ ಮೇಲೆ ಪ್ರತಿಫಲಿಸಿದ ರೇಖೆಗಳು ಕಾಲಕ್ರಮದಲ್ಲಿ ಬಣ್ಣ ತೇಲುತ್ತವೆ ಅದೇನು ಪೊಯೆಟ್ರಿಪ್ ಇದು ಪೊವೋಸೆ ಅಲ್ಲ ಇದು ಛಾಯಾ ಬಿಂಬವನ್ನು ತೆಗೆಯುವ ಫಲಕದ ಮೇಲೆ ಪ್ರತಿಫಲಿಸಿದ ರೇಖೆಗಳು ಕಾಲಕ್ರಮದಲ್ಲಿ ಬಣ್ಣ ತೇಲುತ್ತವೆ ಮಾಸಿ ಹೋಗುತ್ತವೆ ಸ್ಪಷ್ಟತೆಯಲ್ಲಿ ಕಡಿಮೆಯಾಗುತ್ತವೆ ಚಿತ್ರ ಫೋಟೋಗ್ರಾಫ್ ತೆಗೆದಾಗ ಚಿತ್ರ ಮೂಡುತ್ತೆ ಸ್ವಲ್ಪ ದಿವಸ ಬಿಟ್ಟರೆ ಫೋಟೋಗ್ರಾಫ್ ಮಸಕ್ಕಾಗುತ್ತೆ ಬಣ್ಣ ಹೋ ಮಾಸುತ್ತೆ ಅದಕ್ಕೆ ಹೇಳ್ತಾರೆ ಅವರು ಛಾಯಾಬಿಂಬವನ್ನು ತೆಗೆಯುವುದು ಫಲಕದ ಮೇಲೆ ಪ್ರತಿಫಲಿಸಿದಂಥ ರೇಖೆಗಳು ಕಾಲಕ್ರಮದಲ್ಲಿ ಬಣ್ಣ ತೇಲುತ್ತವೆ ಬಣ್ಣ ಕಳ್ಕೊಳ್ತವೆ ಮಾಸಿ ಹೋಗುತ್ತವೆ ಸ್ಪಷ್ಟತೆಯಲ್ಲಿ ಕಡಿಮೆಯಾಗುತ್ತವೆ ಇಷ್ಟೆಲ್ಲ ನ್ಯೂನತೆಗಳಿದ್ದರೂ ಛಾಯಾಬಿಂಬವು ಹೆಗ್ಗುರು ತನ್ನಾದರೂ ಉಳಿಸಿರುತ್ತದೆ ಇದು ಬಹಳ ಚೆಂದ ನಮ್ಮ ಮನೆಯಲ್ಲಿ ಹಳೇ ಫೋಟೋ ನೋಡೋದು ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ತಮ್ಮಮ್ಮಕ್ಕಳಿಗೂ ತೋರಿಸ್ಬೇಕು ಇವರು ನಮ್ಮ ಅಜ್ಜ ಹಾಕೋ ಅವ್ರು ನೋಡಿಲ್ಲ ನಮ್ಮ ಅಜ್ಜ ರಾಜ ಅವನ ಮನಸ್ಸಲ್ಲಿ ಗುರು ತೊಳೆಯೋದು ಇದರಿಂದ ಆ ಛಾಯಾಚಿತ್ರದಿಂದ ಅದು ಮಸ್ಕಾಗಿದೆ ಹಳೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ ಆವಾಗಿಂದು ಚೆನ್ನಾಗಿಲ್ಲ ಫೋಟೋಗ್ರಾಫ್ ಕ್ವಾಲಿಟಿನೂ ಚೆನ್ನಾಗಿಲ್ಲ ಏನೋ ಜು ಸು ಸುತ್ತೆಲ್ಲ ಸ್ವಲ್ಪ ಕಾಕ್ರೋಚ್ ಕೂಡ ತಿಂದಿರ್ಬೋದು ಬೆಳ ಬೆಳಗ್ಗೆ ಆಗೋಗಿದೆ ನಾವು ಮಜ್ಜಾ ಮಾಡಿದ್ರು ಒಂದ್ಸಲ ಒಂದು ಹಳೆಯ ಫೋಟೋ ಯಾರ್ದೋ ಯಾರೋ ಒಬ್ಬರು ಪುಣ್ಯಾತ್ಮರು ಹೇಳಿಬಿಟ್ಟಿದ್ರು ಅವರಿಗೆ ಆ ಫೋಟೋ ಸ್ವಲ್ಪ ಮೋಸಕ್ಕಾಗಿ ಧಾರವಾಡ ಕಡೆ ಸ್ವಲ್ಪ ಮಳೆಗಾ ಮಳೆ ನಿಲ್ಲೋದು ಕಮ್ಮಿ ಇತ್ತು ಮಳೆ ನಮ್ಮಂಗೆ ಅಲ್ಲಿ ಮಳೆ ನಾಕ್ತಿವ್ರೆ ಸತತವಾಗಿ ಬರ್ತಾ ಇತ್ತು ಮಳೆ ಆವಾಗ ಆವಾಗ ಮನೇಲಿ ಇಟ್ಟಿದ್ದಾರೆ ಫೋಟೋ ಈ ಇದು ಬರುತ್ತಲ್ಲ ಬೂರ್ಸು ಅಂತೀವಿ ನಾವು ಬೂರ್ಸು ಬರುತ್ತಲ್ಲ ಫಂಗಸ್ ಬೂರ್ಸ್ ಬರುತ್ತೆ ಆ ಬೂರ್ಸ್ ಬಂದಿದೆ ಅದನ್ನು ಒರೆಸೋದು ಹೇಗೆ ಅಂತ ಅವ್ನು ಸ್ವಲ್ಪ ಹೆದರಿಕೆ ಆಗಿದೆ ಅದನ್ನು ಬಟ್ಟೆಯಿಂದ ಒರೆಸಿದ್ರೆ ಆ ಪಿಕ್ಚರ್ ಹಾಳಾಗಿ ಹೋಗ್ತದೇನೋ ಅಂತ ಹೆದರಿಕೆ ಯಾರನ್ನೂ ಒಬ್ಬನ ಫೋಟೋಗ್ರಾಫರ್ನ ಕೇಳಿದ್ರಂತೆ ಅದು ಬೂರ್ಸ್ ಒಂದನ್ನು ತೆಗಿಯೋದು ಹೇಗೆ ಅಂತ ಅಂತ ಕರೆಕ್ಟಾಗಿ ಹೇಳ್ದ ಒಂದು ಬ್ರೆಡ್ ತೊಗೊಳ್ಳಿ ಬ್ರೆಡ್ಡಿಂದ ಹಿಂಗೆ ಒರೆಸ್ಬಿಟ್ರೆ ಬೂರ್ಸ್ ಇಡ್ಕೊಂಬಿಡುತ್ತೆ ಫೋಟೋಗೇನು ಆಗಲ್ಲ ಅಂತ ಕರೆಕ್ಟಾಗಿ ಹೇಳಿದ್ದ ನಮ್ಮ ಅಜ್ಜಿನಿ ದುಃಖ ಒಣ ಬ್ರೆಡ್ ಹಚ್ಚೋದು ಹೇಗೆ ಅದಕ್ಕೆ ಅಂತ ಹಾಲಲ್ಲಿ ನೆನೆದು ಹಚ್ಚಿದರು ಹಾಲಲ್ಲಿ ನೆನೆಸಿ ಹಾಕಿದ್ರು ಫೋಟೋ ಕಾಯಣ ಆಯ್ತಕ್ಷೇ ಫೋಟೋ ಹೋಯ್ತು ದೊಡ್ಡವ್ರ ಚಿತ್ರ ಒಣ ಬ್ರೆಡ್ ಯಾಕೆ ಅಂತ ಹಾಲಲ್ಲಿ ಒದ್ದೆ ಹಚ್ಚೋಣ ಅಂತ ಅವ್ರ ನೋಡಿ ಆ ಹಳೆ ಫೋಟೋ ಎಷ್ಟು ಖುಷಿ ಕೊಡತ್ತೆ ಗೊತ್ತ ಈಗಾದರೂ ನೋಡಿ ಮನೆಯಲ್ಲಿ ಹಳೆ ಆಲ್ಬಮ್ ಇಟ್ಕೊಳ್ಳಿ ನೋಡೋಣ ತಾಸು ಕಟ್ಲೆ ಕಳಿಬಹುದು ಯಾಕಂದರೆ ಆ ಹೆಗ್ಗರು ತುಳ್ಕೊಂಡಿದೆಯಲ್ಲ ಚಿತ್ರ ಮಾಸಲಾಗಿರಬಹುದು ಅದಕ್ಕೆ ಡಿ ವಿಜ್ ಹೇಳ್ತಾರೆ ಇಷ್ಟೆಲ್ಲ ನ್ಯೂನತೆಗಳಿದ್ದರೂ ಛಾಯಾ ಬಿಂಬವು ಹೆಗ್ಗರತನ್ನಾದರೂ ಉಳಿಸಿರುತ್ತದೆ ಅಷ್ಟು ಮಾತ್ರವಾದರೂ ಪೂರ್ವಿಕರ ಸ್ವರೂಪದ ಛಾಯೆ ಉಳಿದಿದೆಯಲ್ಲ ಎಂದು ಸಂತೋಷಪಡುವ ಪಡುವ ನವೀನರು ಕೆಲ ಮಂದಿ ಇರಬಹುದೆಂದು ನಂಬಿ ಈ ಚಿತ್ರಗಳನ್ನು ಗುರುತು ಹಾಕಿದ್ದೇನೆ ಅಂತ ಹೊಸವರಿದ್ದಾರೆ ಅಂಥ ಹೆಗ್ಗುರುತೇನಾದರೂ ಕಾಣಿಸುತ್ತೆ ನೋಡುವಂಥವರು ಇದ್ದಾರೆ ಅಂತ ನಂಬಿಕೊಂಡು ಈ ಚಿತ್ರಗಳನ್ನು ಬರೆದಿದ್ದೇನೆ ಅಂತ ಹೇಳ್ತಾರೆ ಈ ಪ್ರಸ್ತಾವನೆ ಅದ್ಭುತವಾದಂಥದ್ದು ನಾನು ದಯವಿಟ್ಟು ಹೇಳ್ತಿರೋ ತಮಗೆ ಈ ಪುಸ್ತಕ ಓದ್ಬೇಕು ನಾನು ತೋರಿಸ್ತಿರೋದು ಮೊನ್ನೆ ಹೇಳಿದ್ನಲ್ಲ ಅಂಗಡಿಯಲ್ಲಿ ಕೊಟ್ಟ ಹಾಗೆ ಮುರುಕಿನ ಪೀಸ್ ಹಾಗೆ ಇದು ಓದ್ತಾ ಹೋದರೆ ಯಾವುದನ್ನು ಬಿಡಬಾರದು ಅನಿಸುತ್ತೆ ಇನ್ನೊಂದು ಡಿ ವಿ ಜಿಯವರ ಪ್ರಸ್ತಾವನೆಗಳು ತುಂಬ ಸಾರವ ಸಾರವತ್ತಂಥದ್ದು ಅಷ್ಟು ವಿಚಾರಪೂರಿತವಾದಂಥ ಮಾತನ್ನು ಹೇಳ್ತಾರೆ ಇಲ್ಲಿ ಒಂದು ಪ್ರಶ್ನೆ ಪ್ರಸ್ತಾವನೆ ಮಾಡ್ತಾರೆ ಭಾಷೆಗೂ ಸಾಹಿತ್ಯಕ್ಕೂ ಸೇವೆ ಸಲ್ಲಿಸುವ ವಿಧಾನಗಳು ಎಷ್ಟೋ ಇದೆ ಭಾಷೆಗೂ ಸಾಹಿತ್ಯಕ್ಕೆ ಸಲ್ಲಿಸಬೇಕಾದಷ್ಟು ರೀತಿಯಲ್ಲಿ ಸಲ್ಲಿಸ್ಬೋದು ಅವುಗಳಲ್ಲಿ ಮುಖ್ಯ ಎಂದು ನನಗೆ ತೋರಿದ್ದ್ಯಾವುದು ಅಂತ ಡಿ ವಿ ಜಿ ಯಾವುದಪ್ಪ ಅಂದರೆ ಮೊದಲು ಕಾವ್ಯ ನಿರ್ಮಾಣ ಶ್ರೇಷ್ಠ ಮಟ್ಟದ್ದು ಸಾಹಿತ್ಯ ನಿರ್ಮಾಣ ಮಾಡೋದಿದೆಯಲ್ಲ ದೊಡ್ಡ ಮಟ್ಟದದು ಎರಡನೇದ್ದು ಕಾವ್ಯ ವ್ಯಾಸಂಗ ದೊಡ್ಡವರು ಬರೆದಿದ್ದಾರೆ ನಾನು ಅಭ್ಯಾಸ ಮಾಡ್ತೇನೆ ಅದೊಂದು ಒಳ್ಳೆಯದು ಮೂರನೇದ್ದು ಕಾವ್ಯ ಗುಣ ವಿಮರ್ಶನೆ ಒಬ್ಬರು ಬರೀತಾರೆ ಇನ್ನೊಬ್ಬರು ಓದ್ತಾರೆ ಇನ್ನೊಬ್ರದ್ರು ವಿಮರ್ಶೆ ಮಾಡ್ತಾರೆ ಅದು ಒಳ್ಳೆಯದು ನಾಲ್ಕನೇದ್ದು ವ್ಯಾಕರಣಾದಿ ಶಾಸ್ತ್ರ ಪಾಂಡಿತ್ಯ ನಾಲ್ಕನೇದವರು ವ್ಯಾಕರಣ ಹೇಗಿರಬೇಕು ಶಾಸ್ತ್ರ ಇದೆ ಅಲಂಕಾರ ಹೇಗೆ ಛಂದಸ್ ಹೇಗಿದೆ ಅದನ್ನು ತಿಳ್ಕೊಳ್ಳೋರು ಕೆಲವರು ಐದನೇದವರು ಉತ್ಸಾಹ ಪ್ರಚಾರ ಪ್ರಚ ಉತ್ಸಾಹದಿಂದ ಪ್ರಚಾರ ಮಾಡ್ತಾರೆ ಸಾಹಿತ್ಯ ಪ್ರಚಾರ ಮಾಡ್ತಾರೆ ಇಷ್ಟು ಹೇಳಿಬಿಟ್ಟು ಡಿ ಹೇಳ್ತಾರೆ ಇದರಲ್ಲಿ ನನಗಿರಬಹುದಾದ ಜಾಗ ಐದನೆಯ ಕ್ಷೇತ್ರದಲ್ಲಿ ಎಂದು ತಿಳಿದುಕೊಂಡಿದ್ದೇನೆ ಉತ್ಸಾಹ ಪ್ರಚಾರ ಮಾತ್ರ ಅಂತ ನೋಡಿ ಡಿ ವಿ ಜಿ ಹೇಳಬೇಕಾದ್ರೆ ನಾವು ಸಾಹಿತ್ಯದ ಹತ್ರ ಹೋಗಿಲ್ಲ ನಾವು ನಾನು ಸಾಹಿತ್ಯ ಭಕ್ತ ಮನುಷ್ಯ ಜೀವನದಲ್ಲಿ ಉಲ್ಲಾಸವನ್ನು ತುಂಬಿ ಸತ್ವವನ್ನು ಅಭಿವೃದ್ಧಿಪಡಿಸುವ ಶಕ್ತಿ ಸಾಹಿತ್ಯಕ್ಕೆ ಉಂಟು ಎಂಬುದು ನಂಬಿಕೆ ನಿಜವಾಗಲೂ ಹೌದದು ಸಾಹಿತ್ಯ ಕೊಡುವಂತ ಶಕ್ತಿ ಸಂತೋಷ ಇನ್ಯಾವುದು ಕೊಡಲಾರ್ದು ಅನಿಸುತ್ತೆ ಈ ದೃಷ್ಟಿಯಿಂದ ಕನ್ನಡ ಸಾಹಿತ್ಯದ ನಮ್ಮ ಕಾಲದ ಪರಿಸ್ಥಿತಿಯನ್ನು ಆಲೋಚಿಸಿದಾಗ ನನ್ನಲ್ಲಿ ಉಂಟಾದ ಭಾವನೆಗಳು ಈ ಲೇಖನ ಮಾಲೆಯಲ್ಲಿ ತುಂಬಿಕೊಂಡಿವೆ ನೋಡಿ ಅವರು ಎಷ್ಟು ಡಿಫೈನ್ ಮಾಡ್ತಾರೆ ಅಂತ ಯಾವ ವ್ಯಕ್ತಿಗಳನ್ನು ಚರ್ಚೆ ಮಾಡ್ತಿದ್ದೀನಿ ನಾನು ಇದರೊಳಗೆ ಪುಸ್ತಕದೊಳಗೆ ಅಂತಂದರೆ ಸಾಹಿತ್ಯ ಪರಿಷತ್ತಿನ ವೃಕ್ಷವನ್ನು ಅವಲಂಬಿಸಿಕೊಂಡು ಅದರ ಸುತ್ತಮುತ್ತ ಹೆಚ್ಚಾಗಿಯೂ ಕೊಂಚವಾಗಿಯೂ ಅವರವರ ಶಕ್ತಿ ಸಾಮರ್ಥ್ಯಗಳಿಗೆ ಸಾಧ್ಯವಾದಂತೆ ದುಡಿದ ಸಾಹಿತ್ಯ ಸೇವಕರನ್ನು ಇಲ್ಲಿ ಸ್ಮರಿಸಿದ್ದಾಗಿದೆ ನೋಡಿ ಸಾಹಿತ್ಯ ಪರಿಷತ್ತು ಜೊತೆಗಿದ್ದಂಥವರು ಪರಿಷತ್ತಿನ ಬೆಳವಣಿಗೆಗೆ ಆ ಕಾರಣರಾದಂಥವರು ಸುತ್ತಮುತ್ತಲಿದ್ದಂಥವ್ರನ್ನು ಮಾತ್ರ ನೆನೆಸ್ಕೊಂಡಿದ್ದಾರೆ ಈ ಪುಸ್ತಕದಲ್ಲಿ ಎಲ್ಲ ಸಾಹಿತ್ಯಗಳನ್ನು ಆರಿಸ್ಕೊಂಡಿಲ್ಲ ಕೆಲವರನ್ನು ಮಾತ್ರ ಆರಿಸ್ಕೊಂಡಿದ್ದಾರೆ ಅದಕ್ಕೆ ನಾನು ಸಾಹಿತ್ಯ ಓದಿದಾಗ ಸಾಕಷ್ಟು ದೊಡ್ಡವರ ಹೆಸರು ಬಿಲ್ಲಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಅದು ಸ್ಪಷ್ಟವಾಗಿ ಸಾಹಿತ್ಯ ಪರಿಷತ್ತಿನ ವೃಕ್ಷವನ್ನು ಅವಲಂಬಿಸಿ ಸುತ್ತಮುತ್ತಿದ್ದಂಥವ್ರನ್ನ ಮಾತ್ರ ಆರಿಸ್ಕೊಂಡಿದ್ದೇನೆ ಅಂತ ಈ ಚಿತ್ರಗಳು ಬರೀ ಜ್ಞಾಪಕದಿಂದ ಚಿತ್ರಿತವಾದವು ಮನುಷ್ಯನ ಜ್ಞಾಪಕ ಶಕ್ತಿ ದೃಢವಾದ ಬಲವುಳ್ಳದ್ದಲ್ಲ ನನ್ನಲ್ಲಂತೂ ಜ್ಞಾಪಕ ಶಕ್ತಿ ಬಹು ಸಾಮಾನ್ಯವಾದದ್ದು ಆದ್ದರಿಂದ ಅದು ಪದೇ ಪದೇ ಕುಗ್ಗಿರುತ್ತದೆ ತೆಳುವಾಗಿರುತ್ತದೆ ಅದರ ಸಾಕ್ಷ್ಯ ಸಾಲದೇ ಬರುತ್ತದೆ ಆದ್ದರಿಂದ ಇಲ್ಲಿ ನಾನು ಹೇಳಿರುವುದನ್ನು ವಾಚಕರು ಕೆಲವೆಡೆ ಬೇರೆ ದಾಖಲೆಗಳ ಆಧಾರದಿಂದ ತಿದ್ದಿ ಸರಿಪಡಿಸಿಕೊಳ್ಳಬೇಕಾಗಬಹುದು ಈ ಪ್ರಾಮಾಣಿಕತೆ ಇದೆಯಲ್ಲ ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ ಪರಿಷತ್ತಿನ ವಿಚಾರ ಬಂತು ಪರಿಷತ್ತಿನ ಸುತ್ತಮುತ್ತ ಇರೋ ಅಂತೂ ಹೇಳಿದ್ರೆ ಅವಶ್ಯಕತೆ ಏನು ಅಂತ ಪರಿಷತ್ತಿನಂಥ ಸಾರ್ವಜನಿಕ ಸಂಸ್ಥೆಗಳ ಶಕ್ತಿಯ ಪರಿಮಿತಿಗಳನ್ನು ಕುರಿತು ಇಲ್ಲಿ ಒಂದು ಮಾತನ್ನು ಹೇಳಬೇಕಾಗಿದೆ ಒಂದು ಕಾಲದ ನಮ್ಮ ಕಾಲದಲ್ಲಿ ಸಂಸ್ಥೆ ಎಂಬ ಒಂದು ಕಾರ್ಯ ಸಾಧನವು ಹೆಚ್ಚು ಹೆಚ್ಚಾಗಿ ರೂಢಿಗೆ ಬರುತ್ತಿದೆ ಆಗುವಂತ ಕೆಲಸ ನಮ್ಮ ಸಂಸ್ಥೆ ನಮ್ಮ ಸಂಸ್ಥೆ ಅಂತಿವಲ್ಲ ಅದಕ್ಕೆ ಹೆಚ್ಚು ರೂಢಿಗೆ ಬರ್ತಾ ಇದೆ ಅಂತ ತಮಾಷೆ ಮಾಡಿ ಹೇಳ್ತಾರೆ ನಮಗೆ ಯಾವ ಕೊರತೆ ತೋರಿದರು ಅದನ್ನು ಸರಿಪಡಿಸುವುದಕ್ಕಾಗಿ ನಮಗೆ ತೋರುವ ಉಪಾಯ ಒಂದು ಕಮಿಟಿ ಅಥವಾ ಸಮಿತಿ ನಮಗೇನಾದರೂ ತೊಂದರೆ ಬಂದರೆ ಒಂದು ಕಮಿಟಿ ಮಾಡಿ ಒಂದು ಸಮಿತಿ ನೇಮಿಸಿ ಅಂತಾರಂತೆ ಅದಕ್ಕೆ ಹೇಳ್ತಾರೆ ಅವರು ಹಲ್ಲು ಮುರಿಯಿತು ಕಮಿಟಿ ಮಾಡು ಕೂದಲು ನೆರೆಯಿತು ಸಮಿತಿ ಮಾಡು ಊಟ ಸರಿಯಾಗಿಲ್ಲ ಒಂದು ಸಭೆ ಸೇರಿಸು ಕೆಮ್ಮಲು ಬಂತು ಒಂದು ಸಮ್ಮೇಳನ ಮಾಡು ಹೀಗೆ ಹೊರಗೆಡುತ್ತಿದೆ ನಮ್ಮ ಉಪಾಯಗಳ ಪ್ರವಾಹ ಸಮಿತಿ ಸಭೆ ಸಂಸತ್ತು ಸಮ್ಮೇಳನ ಈ ಬಾಹ್ಯ ಯಂತ್ರಗಳನ್ನು ಜೋಡಿಸಿ ಆ ಕಟ್ಟಡದ ಸಂಧಿಗೊಂದಗಳಲ್ಲಿ ನಾವು ಸಿಕ್ಕಿಕೊಳ್ಳುತ್ತಿದ್ದೇವೆ ಕಷ್ಟ ಸಮಿತಿಗೆ ಮೊರೆ ಅಂತ ಶಾರು ರಾಂಗಣೇಕರ್ ಅಂತ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಅವರು ಅವರೊಂದು ಪುಸ್ತಕ ಬರೆದಿದ್ದಾರೆ Wonder world of Indian management. ಅಂತ ತುಂಬ ತಮಾಷೆ ಬರೆದಂಥ ಪುಸ್ತಕ ವಂಡರ್ ವರ್ಲ್ಡ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ ಅಂತ ಅದ್ರಲ್ಲಿ ಬರೀತಾರೆ ಅವರು ಇಫ್ ಯು ವಾಂಟ್ ಟು ಡಿಲೇ ಎನಿ ಪ್ರಾಜೆಕ್ಟ್ ಇಫ್ ಯು ವಾಂಟ್ ಟು ಡಿಲೇ ಎನಿ ಪ್ರಾಜೆಕ್ಟ್ ದ ಬೆಸ್ಟ್ ಥಿಂಗ್ ಇಸ್ ಟು ಕಾನ್ಸ್ಟಿಟ್ಯೂಟ್ ಎ ಕಮಿಟಿ ಆಫ್ ಆ್ಯಸ್ ಮೆನಿ ಪೀಪಲ್ ಆ್ಯಸ್ ಪಾಸಿಬಲ್ ಹೂ ಆರ್ ವೆರಿ ಬ್ಯುಸಿ ಇನ್ ದಿಯರ್ ಲೈಫ್ ಅಂತ ಯಾವುದರ ಕೆಲಸವನ್ನು ತಡ ಮಾಡಬೇಕು ಅಂತಾದರೆ ಒಂದು ಸಮಿತಿನ ಸೇರಿಸ್ಬೇಕಂತೆ ಸಮಿತಿಯಲ್ಲಿ ಎಷ್ಟು ಸಾಧ್ಯದೆಯೋ ಅಷ್ಟು ಎಷ್ಟು ಜನ ಇರಬೇಕು ಅವರೆಲ್ಲ ತುಂಬ ಬ್ಯಿಯಾಗಿರೋದಿರಬೇಕು ಯಾರೂ ಒಂದು ಟೈಮ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಮೀಟಿಂಗೇ ಆಗೋಲ್ಲ ಮೊದಲು ಅದಕ್ಕೆ ಯಾರು ಹೇಳ್ತಾ ಇದ್ದರು ವಾಟ್ ವಾಸ್ ದಿ ಫೈನಲ್ ಡಿಸಿಷನ್ ಇನ್ ದ ಮೀಟಿಂಗ್ ಮೀಟಿಂಗಲ್ಲಿ ಏನು ತೀರ್ಮಾನ ಆಯಿತು ಇವತ್ತು ಅಂದರೆ ಮುಂದಿನ ಮೀಟಿಂಗ್ ಯಾವಾಗ ಮಾಡೋದು ಅಂತ ತೀರ್ಮಾನ ಆಯಿತು ಅಂತ ಅದನ್ನು ಡಿ ವಿ ಜಸ್ಟ್ ಚೆನ್ನಾಗಿ ಬರ್ತಿದ್ದಾರೆ ಮುಂದೆ ನನ್ನ ಸ್ನೇಹಿತ ವೆಂಕಣ್ಣಯ್ಯ ಒಂದು ಕಥೆ ಹೇಳುತ್ತಿದ್ದುದುಂಟು ಆಂಧ್ರರು ಒಂದು ಪ್ರಮಾಣವತ್ತಾದ ನಿಘಂಟು ಅವಶ್ಯಕವೆಂದು ಹಂಬಲಿಸಿ ಸರ್ಕಾರವನ್ನು ಬಹುವಿಧವಾಗ ಬೇಡಿಕೊಂಡರು ನಿಘಂಟು ಬೇಕು ನಮಗೆ ಅಂತ ಯಾರೋ ಪ್ರಭಾವಶಾಲಿಗಳು ಈ ಮಾತನ್ನು ಗಮನಿಸಬೇಕು ಬಹಳ ಆಳ ಇರುತ್ತೆ ಮಾತಲ್ಲಿ ಯಾರೋ ಕೇಳ್ಕೊಂಡ್ರು ನಿಗಂಟು ಬೇಕು ಅಂತ ಪಾಪ ಅವರ ಅವಶ್ಯಕತೆ ಇದೆ ಬೇಡ್ಕೊಂಡ್ರು ಆದರೆ ಯಾರೋ ಪ್ರಭಾವಶಾಲಿಗಳು ಈ ಪೇಚಾಟವನ್ನು ತಮ್ಮದು ಮಾಡಿಕೊಂಡ್ರು ಒಳ್ಳೆ ಕಾಸ್ ಇದೆಯಲ್ಲ ಹಿಡ್ಕೊಂಡ್ರು ಸರ್ಕಾರದಿಂದ ಹಣ ಮಂಜೂರು ಮಾಡಿಸಿದರು ಒಂದು ಸಮಿತಿ ನೇಮಕವಾಯಿತು ಹಣ ಖರ್ಚಾಗುತ್ತಾ ಹೋಯಿತು ನಿಘಂಟು ಹುಟ್ಟಲಿಲ್ಲ ಆರೇಳು ವರ್ಷವಾಯಿತು ಸರ್ಕಾರದ ಸಹಾಯ ದ್ರವ್ಯ ಮುಗಿದು ಹೋಯಿತು ಸಮಿತಿಯ ಯಜಮಾನರು ಹೆಸರಾಂತ ದೊಡ್ಡ ಮನುಷ್ಯರು ಅವರನ್ನು ಯಾರು ಆಕ್ಷೇಪಣೆ ಮಾಡುವಂತಿರಲಿಲ್ಲ ಆಗ ಏನು ಉಪಾಯ ಏನು ಉಪಾಯ ಆ ಸಂಸ್ಥೆಯ ವಾರ್ಷಿಕ ಸಮ್ಮೇಳನ ನಡೆಯಿತು ಆಗ ನಿಘಂಟುವಿನ ಭಕ್ತರಲ್ಲೊಬ್ಬರು ಒಂದು ಪದ್ಯ ಹಾಡಿದರು ತೆಲುಗಿನಲ್ಲಿರುವಂಥ ಹಾಡು ನಾನು ಶ್ರೀಮನ್ ರಾಮಸ್ವಾಮಿಯವರು ಕೇಳಿದೆ ನನಗೆ ಗೊತ್ತಿಲ್ಲ ಅರ್ಥ ಹೇಳಿದ್ರದ್ದೇನು ಅಂತ ಅವ್ರು ಚೆನ್ನಾಗಿ ಅರ್ಥ ಹೇಳಿದಿರದು ಏನು ಹಾಡು ಅಂದರೆ ಭಕ್ತರು ಕೇಳ್ಕೊಂಡ್ರಂತೆ ಓ ನಿಘಂಟುವೆ ನೀನು ಬರ್ತೀಯಾ ಅಂತ ಕಾದು ಕಾದು ಕಾದು ನಮ್ಮ ಕಣ್ಣೆಲ್ಲ ಬೆಳ್ಳಗಾಗಿ ಹೋಯಿತು ಅಂತ ಬರ್ಕೊಂಡ್ರಂತೆ ಅವನು ಎಷ್ಟು ಹಾಡಿದ ಚೆನ್ನಾಗಿ ಹಾಡಿದ ಅಂದರೆ ಈ ಪದ್ಯವನ್ನು ಹಾಡಿದಾತನು ಕರುಣಾಜನಕಗಳಾದ ಬಗೆ ರಾಗಗಳನ್ನು ಅಳವಡಿಸಿ ಹಾಡಿ ಸಭಿಕರ ಮನ ಕರಗಿಸಿ ಉಸ್ಸೆನಿಸಿದ ಅಲ್ಲಿಗೆ ಮುಗಿಯಿತ ಪ್ರಸಂಗ ಇದನ್ನು ಸಮಿತಿ ಮಾಡಿದ್ದನ್ನು ಹೇಳಿದರು ಡಿ ಹೇಳ್ತಾರೆ ಒಬ್ಬನೇ ಮಾಡಿದರೆ ಏನಾಗ್ತಿತ್ತು ಈ ಕೆಲಸ ಅಂತ ಅದಕ್ಕೆ ಹೇಳ್ತಾರೆ ಇದಕ್ಕೆ ಪ್ರತಿಯಾದದ್ದು ಸ್ಯಾಮ್ಯುಯಲ್ ಜಾನ್ಸನ್ನನ್ನು ಇಂಗ್ಲೀಷ್ ಜನಕ್ಕೆ ನಿಘಂಟನ್ನು ತಯಾರು ಮಾಡಿಕೊಟ್ಟ ಪ್ರಕರಣ ಅವನು ಹೇಳ್ತಾನೆ ತನ್ನ ಜನಕ್ಕೆ ಅಂಥ ಗ್ರಂಥ ಅವಶ್ಯವೆಂಬುದನ್ನು ಜಾನ್ಸನ್ನು ಕಂಡುಕೊಂಡ ಮೊದಲನೇದ್ದು ಹಾಗೆ ತಾನು ಕಂಡ ಕೊರತೆಯನ್ನು ನೀಗುವ ಶಕ್ತಿ ತನಗುಂಟು ಎಂಬುದನ್ನು ಕಂಡುಕೊಂಡ ಮುಂದೆ ಮೂರನೇದ್ದು ಇದನ್ನು ಕಂಡುಕೊಂಡ ಮೇಲೆ ಆ ಕೊರತೆಯನ್ನು ನೀಗುವುದಕ್ಕಾಗಿ ಸಾಹಸ ಪಡುವುದು ಕರ್ತವ್ಯ ಎಂಬುದನ್ನು ಮನಗಂಡ ನೋಡಿ ಅವಶ್ಯಕತೆ ಇದೆ ಅಂತ ಒಂದು ತಾನು ಅವಶ್ಯಕತೆಯನ್ನು ಪೂರೈಸಬಲ್ಲೆ ಅನ್ನುವಂಥ ನಂಬಿಕೆ ಮೂರನೇದ್ದು ನನ್ನ ಕರ್ತವ್ಯ ಅದು ಮಾಡಬೇಕಾದ್ದು ಅಂತ ಅನ್ಕೊಂಡ ಮುಂದೆ ಇಷ್ಟಾದ ಮೇಲೆ ಅದಕ್ಕಾಗಿ ಹಠ ತೊಟ್ಟು ನಿಂತ ಬಹುವರ್ಷ ದಾರಿದ್ರ್ಯದಲ್ಲಿದ್ದ ಆದರೂ ದಿಟ್ಟುತಿನವನ್ನು ಬಿಡದೆ ದಿಟ್ಟುತನವನ್ನು ಬಿಡದೆ ನಿಂತ ದೈನ್ಯಕ್ಕೆ ಬೀಳದೆ ಧೀರನಾಗಿ ನಿಂತು ದುಡಿದ ನಿಗಂಟು ತಯಾರಾಯಿತು ಹೇಗೆ ಹೇಗೋ ಪಾಡು ಬಿದ್ದು ಉದ್ದಿಷ್ಟಾರ್ಥವನ್ನು ನೆರವೇರಿಸಿಕೊಂಡ ಜನಕ್ಕೆ ಬಹು ಉಪಕಾರವಾಯಿತು ಇದು ವ್ಯಕ್ತಿಸತ್ವದ ಸಿದ್ಧಿ ಗಮನಿಸಬೇಕಾದ ಮಾತು ವ್ಯಕ್ತಿ ಸತ್ವದ ಸಿದ್ಧಿ ಸತ್ವದ ಸಿದ್ಧಿ ಇದು ಇಲ್ಲಿ ಸಮಿತಿ ಸಂಘಗಳು ಕೆಲಸಕ್ಕೆ ಬಾರವು ಸಾಹಿತ್ಯ ಕ್ಷೇತ್ರದಲ್ಲಿ ಅಥವಾ ಬಹುಶಃ ಎಲ್ಲ ಜೀವನ ಕ್ಷೇತ್ರಗಳಲ್ಲೂ ಮಹಾರ್ಹವಾದದ್ದನ್ನು ಒದಗಿಸತಕ್ಕದ್ದು ವೈಯಕ್ತಿಕ ಸತ್ವ ಬಹಳ ಅದ್ಭುತ ಮಾತಿದ್ ಒಂದು ಸಂಸ್ಥೆ ಮಾಡತು ಅಂತೀವಲ್ಲ ಸಂಸ್ಥೆಯಿಂದ ಒಂದು ಚೈತನ್ಯ ಇರ್ತದೆ ವ್ಯಕ್ತಿ ಸತ್ವ ಅಂತಿರ್ತದೆ ಅದರ ವೃದ್ಧಿಯಿಂದಾಗಿ ಸಂಸ್ಥೆಗೆ ಹೆಸರು ಬರ್ತದೆ ಅದಕ್ಕೆ ಮೊನ್ನೆ ಹೇಳಿದೆ ನಾನು ಹಿಸ್ಟ್ರಿ ಆಫ್ ಅ ನೇಷನ್ ಈಸ್ ನಥಿಂಗ್ ಬಟ್ ದ ಹಿಸ್ಟ್ರಿ ಆಫ್ ಇಟ್ಸ್ ಪೀಪಲ್ ಅಂತ ಲೀಡರ್ಸ್ ಆ ಲೀಡರ್ಸನ್ನು ನೋಡ್ಕೊಂಡ್ಬಿಟ್ಟರೆ ಇತಿಹಾಸ ನೋಡಿದ್ರೆ ಪ್ರಪಂಚ ಇತಿಹಾಸ ಗೊತ್ತಾಯಿತು ಅಂತ ಈಗ ನೋಡಿ ಬರುತ್ತೆ ಒಬ್ಬನೊಬ್ಬವು ಸತ್ವ ವರಪ್ರಸಾದಿಯು ಸತ್ವ ವರಪ್ರಸಾದಿಯು ಭಗವಂತನ ಕೃಪೆಯಿಂದ ಅವನ ಗಿಫ್ಟೆಡ್ ಪರ್ಸನ್ ಅವನು ಅವನಿಗೆ ಜನಾನುಗ್ರಹ ಬುದ್ಧಿ ಇದೆ ಅವನ ಬುದ್ಧಿ ಮಾತ್ರ ಅಲ್ಲ ಜನರಿಗೆ ಒಳ್ಳೆ ಮಾಡಬೇಕು ಅನ್ನೋಂಥ ಬುದ್ಧಿನೂ ಇದೆ ಅವನಿಗೆ ವರಪ್ರಸಾದವ ಆಗಿ ಬಂದಿರುತ್ತದೆ ಇತರರಿಗೆ ಬಾರದ ಪ್ರೇರಣೆ ಬೇರೆಯವ್ರು ಬರದಾದಿಂದ ಪ್ರೇರಣೆ ಅವನಿಗೆ ಬಂದಿದೆ ಇತರರಿಗೆ ಬಾರದ ಒಂದು ಸ್ಫೂರ್ತಿ ಈ ವ್ಯಕ್ತಿವರ ಎಲ್ಲ ಮಹಾಕಾರ್ಯಕ್ಕೂ ಬೀಜಪ್ರಯವಾದದ್ದು ಎಲ್ಲಕ್ಕೂ ಬೀಜ ಆದದ್ದು ಮನುಷ್ಯನ ಬುದ್ಧಿ ಇದು ಮಾಡಬೇಕು ಅನ್ನುವಂಥದ್ದು ಅದರಿಂದ ನಮಗೆ ಬರಬಹುದಾದ ಬರಬಹುದಾದದ್ದು ಮಹಾಸಾಹಿತ್ಯ ಮಹಾತತ್ವಬೋಧೆ ಮಹಾಕಲೆ ಮಹಾರಾಜಕೀಯ ಈ ಮಹಾ ಎಂಬುದರ ಮೂಲವು ಈ ಪದ ನೋಡಿ ಈ ಮಹಾ ಎಂಬುದರ ಮೂಲವು ವರಪ್ರಸಾದಿತ ಪುರುಷನ ಅಂತರಂಗದಲ್ಲಿರತಕ್ಕದ್ದು ನಾವು ಮೊದಲು ಎಣಿಸಬೇಕಾದದ್ದು ಇದನ್ನು ವ್ಯಕ್ತಿ ಸತ್ವದಿಂದ ಸರ್ವಸಿದ್ಧಿ ಕ್ರಿಯಾಸಿದ್ಧಿ ಸತ್ವೇ ಭೌತಿ ಮಹಾತಾಂ ನೋಪಕರಣೆ ಉಪಕರಣದಿಂದ ಆಗುವಂಥದ್ದಲ್ಲ ಒಳಗಿರುವಂಥ ಸತ್ವದಿಂದ ಆಗಬೇಕಾದಂಥದ್ದು ಹಾಗಾದರೆ ಸಮಿತಿ ಸಂಸ್ಥೆಗಳು ಅಪ್ರಯೋಜಕಗಳು ಮಾತು ಬರುವುದಲ್ಲ ವ್ಯಕ್ತಿನೇ ಮಾಡೋದ್ರ ಸಮಿತಿಗಳು ಯಾಕೆ ಸಂಘಗಳು ಯಾಕೆ ಬೇಕು ಅಂತನ್ನೋದಾದರೆ ಅಲ್ಲ ಅಪ್ರಯೋಜಕಗಳಲ್ಲವು ಅವುಗಳಿಗೆ ಬೆಲೆ ಉಂಟೇ ಉಂಟು ಈ ಮಾತು ಎಷ್ಟು ಚೆನ್ನಾಗಿದೆ ನೋಡಿ ಆದರೆ ಆ ಬೆಲೆ ಬೆಲೆ ಉತ್ಪಾದಿತವಾದದ್ದು Derived Benefit ಅದು ಸಂಸ್ಥೆಗೆ ಪ್ರ ಫಲಾಭ ಸಿಕ್ತು ಯಾರೋ ದುಡಿದ್ರೂ ಸಂಸ್ಥೆ ಕಟ್ಟಿದ್ರು ಸಂಸ್ಥೆ ಅವ್ರ ಹೆಸರಿಂದ ಉಳ್ಕೊಳ್ತು ಸಂಸ್ಥೆಗೆ ಡಿರೈವ್ಡ್ ಬೆನಿಫಿಟ್ ಹೊರತಾಗಿ ಒರಿಜಿನಲ್ ಬೆನಿಫಿಟ್ ಅಲ್ಲ ಅದು ಅಂತ ಹೇಳ್ತಾರೆ ಸ್ವತಃ ಸಿದ್ಧವಾದದ್ದಲ್ಲ ಅದು ಗೌಣ ಮುಖ್ಯ ಬೆಲೆಯಲ್ಲ ಈ ಮಾತು ಚೆನ್ನಾಗಿದೆ ಮುಂದಿಂದು ನಮ್ಮ ಕಣ್ಣಿಗೆ ಸುಲೋಚನಾ ಸಹಾಯಕಾರಿ ಸುಲೋಚನ ಅಂದರೆ ಕನ್ನಡಕ ನನ್ನ ಹಿರಿಯರೊಬ್ಬರಿದ್ದಾರೆ ನನಗಿಂತ ಮೊದಲು ಅವ್ರ ಮನೆಗೆ ಹೊರಟಿದ್ದೆ ನಾನು ಹೊರಟಾಗ ನನ್ನ ಸ್ಕೂಟ್ರಿಗೆ ಒಂದು ಆ್ಯಕ್ಸಿಡೆಂಟ್ ಆಯಿತು ಆದಾಗ ಈ ಕನ್ನಡಕ ಬಿದ್ದು ಮುರಿದು ಹೋಯಿತು ಅವಗೆಲ್ಲ ಪ್ಲ್ಯಾಸ್ಟಿಕ್ದ ಕನ್ನಡಕಾಯಿತು ಫ್ರೇಮ್ ಮಧ್ಯದಲ್ಲೇ ಮುರಿದು ಹೋಗ್ಬಿಡ್ತು ಇನ್ನೇನು ಮಾಡೋಕ್ಕಾಗ್ತದೆ ಅದು ಎರಡು ಜೇಬ್ ಕೋಟಿನ್ ಜೇಬಲ್ಲಿ ಹಾಕ್ಕೊಂಡು ಹಾಗೆ ಮನೆಗೆ ಹೋದೆ ಏನು ಏನಾಯಿತು ಅಂತ ಕೇಳಿದರು ಅವರು ಸಂಸ್ಕೃತ ಪ್ರೊಫೆಸರ್ ಅಲ್ವಾ ನಾನು ಸ್ವಲ್ಪ ಹಾಗೆ ಮಾತಾಡಬೇಕು ಅಂತ ಹೇಳಿ ನನ್ನ ಸುಲೋಚನ ಹೋಯಿತು ಬೇರೆ ತಗೋಬೇಕು ಒಂದೇ ಅವರು ಏನು ಪುಣ್ಯವಂತರಪ್ಪ ನೀವು ಅಂದರು ಪುಣ್ಯ ಏನು ಬಂದ್ಸರ್ ಇದ್ರೊಳಗೆ ಸುಲೋಚನ ಹೋಯ್ತು ಬೇರೆ ತಗೋಬೇಕು ಅಂದೆ ಎಂದೆ ನೀವು ಹಾಗೆ ಹೇಳ್ಬಹುದಪ್ಪ ನಾನು ಹಾಗೆ ಹೇಳೋಕ್ಕಾಗತ್ತಾ ಅಂದ್ರು ಯಾಕೆ ಅಂದ್ರೆ ನಾನು ಹೆಂಡತಿ ಹೆಸರು ಸುಲೋಚನ ಅದಕ್ಕಾಗರ್ಥ ಆಯ್ತು ನೀವು ಪುಣ್ಯವಂತರಪ್ಪ ಇನ್ನೊಂದು ಬರುತ್ತೆ ಅಂದ್ರು ಅಲ್ಲಿ ಹೇಳ್ತಾರೆ ನಮ್ಮ ಕಣ್ಣಿಗೆ ಸುಲೋಚನ ಸಹಕಾರಿ ಅದು ಯಾವಾಗ ಕಣ್ಣು ಗುಡ್ಡೆಯಲ್ಲಿ ಸತ್ವವಿರುವಾಗ ಎಷ್ಟು ಚೆನ್ನಾಗಿದೆ ನೋಡಿ ಕಣ್ಣು ಗುಡ್ಡಿಯಲ್ಲಿ ಸತ್ವ ಇರುವಾಗ ಕನ್ನಡಕ ಇದರ ಪ್ರಯೋಜನ ಕಣ್ಣು ಗುಡ್ಡಿಯಲ್ಲಿ ದೃಷ್ಟಿ ಇಲ್ಲದೇ ಹೋದಾಗ ಕನ್ನಡಕ ಏನು ಮಾಡಬಲ್ಲದು ಅದು ಬರಿಯ ಒಣ ಹೊರೆ ನಾಲಿಗೆಯಲ್ಲಿ ರಸನ ಶಕ್ತಿ ಇರುವಾಗ ಪಾಕಚಾತುರ್ಯಕ್ಕೆ ಸಾರ್ಥಕತೆ ನಾಲಿಗೆಯಲ್ಲಿ ರಸ ಒಣಗಿ ಹೋಗಿದರೆ ಪಾಯಸವೇನು ಮಾಡಿತು ಸಂಸ್ಥೆಗಳು ಸಭೆಗಳು ನಮ್ಮಿಂದ ಹೊರಗಿರುವ ಉಪಕರಣಗಳು ಇದನ್ನು ಚೆನ್ನಾಗಿ ಓದಿಕೊಳ್ಬೇಕು ಅನಿಸುತ್ತೆ ನಮ್ಮಿಂದ ಹೊರಗಿರುವ ಉಪಕರಣಗಳು ಸತ್ವ ನಮ್ಮೊಳಗಡೆ ಇರುವಂಥ ವಸ್ತು ಅದನ್ನೇ ಮೊದಲು ನಾವು ಗಣನೆಗೆ ತೆಗೆದುಕೊಳ್ಳಬೇಕಾದದ್ದು ನಮ್ಮ ಕರ್ತರಲ್ಲಿ ಅವರ ಒಳಗಡೆ ಸತ್ವವಿದ್ದಾಗ ಸಭೆ ಸಂಸ್ಥೆಗಳು ಅಲ್ಲದಿದ್ದರೂ ಆ ಸತ್ವ ಕೆಲಸ ಮಾಡುತ್ತದೆ ಇದು ದಯವಿಟ್ಟು ಗಮನಿಸಿ ವಿಜ್ಞಾನದ ಇತಿಹಾಸವನ್ನು ತಗೊಂಡ್ರೆ ಹೆಸರು ನಿಲ್ಲತ್ತೆ ಜಾನ್ ಡಾಲ್ಟನ್ ನೀಲ್ಸ್ಬೋರ್ ರುದರ್ಫೋರ್ಡ್ ಹೈಸನ್ಬರ್ಗ್ ಹೆಸರು ತಾನೇ ಇವೆಲ್ಲಾನು ಅವರು ಸಾಧನೆಯಿಂದಾಗಿ ಫಿಸಿಕ್ಸಿಗೆ ಒಂದು ದೊಡ್ಡ ಹೆಸರು ಬಂತು ಐನ್ಸ್ಟೈನ್ ಬಂತು ನ್ಯೂಟನ್ ಬಂದ ಇದು ಮಧ್ಯಾಹ್ನ ನಾನು ಯು ಆರ್ ರಾವ್ ಹತ್ರ ತುಂಬ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾ ಇದ್ರು ನಾವು ನ್ಯೂಟನ್ ಬಗ್ಗೆ ಮಾತಾಡ್ತೀವಿ ನ್ಯೂಟನ್ನ ಸಾಧನೆ ಬಗ್ಗೆ ಮಾತಾಡ್ತೀವಿ ಅವನ ಕಾಂಟ್ರಿಬ್ಯೂಷನ್ ಎಷ್ಟು ಅಂತ ಹೇಳ್ತೀವಿ ಇವತ್ತೇನು ಚಿಂತನೆ ಆದರೂ ಕೂಡ ಅದರ ಮೇಲೆ ನಿಂತ್ಕೊಂಡಿದ್ದೆ ನಮ್ಮದು ಸ್ಟ್ಯಾಟ ಮೆಕ್ಯಾನಿಕ್ಸ್ ಮೇಲೆ ನಿಂತ್ಕೊಂಡಿದ್ದು ಅವನು ವೈಯಕ್ತಿಕ ಸಾಧನೆ ಮಾಡಿದ್ದಾವಾಗ ಅವನು ತಮಾಷೆ ಮಾಡಿದ್ದುಂಟು ಜನ ಅವ್ನು ಅವಾಗ ಇದೇನು ಬರದ ಇವನು ಅಂತ ಹೇಳಿ ಆದರೆ ಅದರಿಂದಾಗಿ ವಿಜ್ಞಾನಕ್ಕೆ ಬೆಳ್ಕೊಂಡು ಹೋಯಿತು ಅದಕ್ಕೆ ಅನಿಸ್ಟೂ ಹೇಳ್ತಾನೆ ವಿ ಕ್ಯಾನ್ ಸಿ ಫ್ಯೂಚರ್ ಮಚ್ ಲಾಂಗರ್ ಬಿಕಾಸ್ ಐ ಆಮ್ standing on the shoulders of other scientists ಅಂತ ಅವರು ಸಾಧನೆ ಮಾಡಿದ್ದಾರೆ ಅವರು ಹೆಗಲ್ ಮೇಲೆ ನಾನು ನಿಂತ್ಕೊಂಡಿದ್ದೇನೆ ವೈಯಕ್ತಿಕ ಸಾಧನೆಗಳು ಒಂದ್ರ ಮೇಲೆ ಒಂದು ಹೋದಾಗ ಯಾರೋ ಪ್ರಶ್ನೆ ಕೇಳಿದ್ರು ನನಗೆ ವಿ ಆರ್ ಆಲ್ ಮಾರ್ಟಲ್ಸ್ ಬಟ್ ಹೌ ಇನ್ಸ್ಟಿಟ್ಯೂಷನ್ ಅಟೇನ್ಸ್ ಮಾರ್ಟ್ಯಾಲಿಟಿ ಇಂದ ಈಗ ಕೇಂಬ್ರಿಡ್ಜ್ ಆಕ್ಸ್ಫರ್ಡ್ಗಳನ್ನೆಲ್ಲ ತೊಗೊಂಡ್ರೆ ಎಂಟ್ನೂರು ವರ್ಷಗಳನ್ನ ನಡ್ಕೊಂಬರ್ತಾ ಇದೆ ಎಂಟುನೂರು ವರ್ಷಗಳಿಂದ ಇವತ್ತಿಗೂ ಆಕ್ಸ್ಫರ್ಡ್ ಪ್ರೆಸಿಡೆಂಟ್ ಯಾರು ಅಂದರೆ ಗೊತ್ತಿಲ್ಲ ನಮಗೆ ಕೇಂಬ್ರಿಡ್ಜ್ ಪ್ರೆಸಿಡೆಂಟ್ ಯಾರೂ ಗೊತ್ತಿಲ್ಲ ಆದರೆ ಎಂಟುನೂರು ವರ್ಷ ನಡ್ಕೊಂಡು ಬರ್ತಾ ಇದೆಯಲ್ಲ ಅದು ಹೇಳಿದರು ನಾವೆಲ್ಲ ಇವತ್ತೆಲ್ಲ ನಾಳೆ ಹೋಗುವಂಥ ಜೀವಗಳಾದರೂ ಕೂಡ ಹೇಗೆ ಒಂದು ಸಂಸ್ಥೆ ಅಜರಾಮರವಾಗಿ ನಿಂತ್ಕೊಂಡಿದೆ ಶಾಶ್ವತವಾಗಿದೆ ಇದಕ್ಕೆ ನನ್ನ ಕಡೆ ಬರೆದಿದ್ದೆ ಇಟ್ ಈಸ್ ಓನ್ಲಿ ಬೈ ದಿ ಓವರ್ಲ್ಯಾಪ್ ಆಫ್ ದಿ ಲೈಫ್ ಆಫ್ ಒನ್ ಮಾರ್ಟ್ಲ್ ಓವರ್ ದಿ ಅದರ್ ಇನ್ಸ್ಟಿಟ್ಯೂಷನ್ ಅಟೇನ್ಸ್ ಇಮಾರ್ಟ್ಯಾಲಿಟಿ ಅಂತ ಒಂದು ಜೀವ ಮತ್ತೊಂದು ಜೀವದ ಮೇಲೆ ಹೋಗೋದ್ರಿಂದ ಅಂಟ್ಕೊಂಡು ಹೋಗೋದ್ರಿಂದ ಆ ಸಂಸ್ಥೆಗೆ ಇಮಾರ್ಟ್ಯಾಲಿಟಿ ಬರುತ್ತೆ ಆಕ್ಸ್ಫರ್ಡ್ ಇದೆ ಕೇಂಬ್ರಿಡ್ಜ್ ಇದೆ ಶುರು ಮಾಡಿದಂಥ ಮನುಷ್ಯ ಬದುಕಿಲ್ಲ ಆದರೆ ಅವರೊಬ್ಬರಿಂದ ಒಬ್ಬರು ಇದು ಹೇಗೆಂದರೆ ರನ್ನಿಂಗ್ ರೇಸ್ ಇದ್ದ ಹಾಗೆ ಬೇಟನ್ನು ಕೊಟ್ಟು ಈಗ ಒಲಿಂಪಿಕ್ ರೇಸ್ ಟಾರ್ಚ್ ಹೋಗುತ್ತೆ ಎಷ್ಟು ದೇಶಗಳಲ್ಲಿ ಹೋಗುತ್ತೆ ಅದೇ ಟಾರ್ಚು ಒಬ್ಬರು ಕೈಯಿಂದ ಅವನೇ ಹೋಗಲಿಕ್ಕಿಲ್ಲ ಅಲ್ಲಿಗೆ ಅದರಲ್ಲಿ ಭಾಗವಹಿಸಿದ್ದಾನೆ ಹಾಗೆ ಮನುಷ್ಯನ ಜಾತಿಯೇ ಹಾಗೆ ರನ್ನಿಂಗ್ ರೇಸ್ ಇದು ಅಂತ ಅದಕ್ಕೆ ಡಿ ವಿ ಚೆನ್ನಾಗಿ ಹೇಳ್ತಾರೆ ಸಭೆ ಸತ್ವಗಳು ಇಲ್ಲದಿದ್ದರೂ ಕೂಡ ಆ ಸತ್ವ ಕೆಲಸ ಮಾಡ್ತದೆ ಅದು ಮಾತನ್ನು ಗಟ್ಟಿಯಾಗಿ ಕೇಳ್ತಾರೆ ವಾಲ್ಮೀಕಿಗೂ ವ್ಯಾಸರಿಗೂ ಕಾಳಿದಾಸನಿಗೂ ಪ್ರೇರಣೆ ಕೊಡಲು ಯಾವ ಪರಿಷತ್ತು ಇತ್ತು ಯಾವ ಪರಿಷತ್ತು ಇರಲಿಲ್ಲಲ್ಲ ಶೇಕ್ಸ್ಪಿಯರನ್ನಾಗಲಿ ಜಾನ್ಸನ್ನಾಗಲಿ ಯಾವ ಅಕಾಡೆಮಿಯ ಯಾವ ಪರಿಷತ್ತಿನ ಪ್ರೋತ್ಸಾಹಕ್ಕಾಗಿ ಕಾದಿದ್ದರು ಕೇಳಲೇ ಇಲ್ಲ ಅವರು ತೋಟದಲ್ಲಿ ಅರಳುವ ಹೂವು ತನ್ನನ್ನು ಯಾರು ಕೊಂಡುಕೊಂಡರೆಂದು ಯೋಚಿಸಿ ಗಿರಾಕಿ ಬಂದ ಮೇಲೆ ಅರಳುತ್ತದೆಯೇ ಅರಳಬೇಕಾದ್ರೆ ನೋಡಿಕೊಂಡು ಅರಳಲ್ಲ ಅದು ಬೆಳೆಯುವುದು ಅರಳುವುದು ಅದರ ಸ್ವಭಾವ ಅದರ ವಾಸನೆಯನ್ನು ಜನ ಮೆಚ್ಚಿ ಅದಕ್ಕೆ ಬೆಲೆ ಕೊಡುವವೆಂದು ಮುಂದೆ ಬಂದರೆ ಅದರ ಬೆಳವಣಿಗೆಗೆ ಸಹಾಯವಾಗುತ್ತದೆ ಇದಕ್ಕೆ ಅದು ಚೆನ್ನಾಗಿ ಬರೆಯೋಕ್ಕೆ ಸಾಧ್ಯ ಇಲ್ಲಪ್ಪ ಅನಿಸ್ಬಿಡುತ್ತೆ ಹೂವು ತನ್ನಷ್ಟು ಅರಳುತ್ತೆ ಆದರೆ ಹೂ ಚೆನ್ನಾಗಿದೆಯಲ್ಲ ಅಂತ ಜನ ಮನ್ನಣೆ ಕೊಡೋಕ್ಕೆ ಶುರು ಆದರೆ ಏನಾಗ್ತದೆ ಬೆಳವಣಿಗೆಗೆ ಸಹಾಯ ಆಗ್ತದೆ ಒಂದು ಬಳ್ಳಿ ಇರುವ ತೋಟದಲ್ಲಿ ನೂರು ಬಳ್ಳಿ ಆಗುತ್ತದೆ ಆರಡಿ ಎತ್ತರದ ಬೆಳ್ಳಿ ಹನ್ನೆರಡಿಯಾದೀತು ಕಾಲಂಗುಲ ದಪ್ಪಗಿರುವ ಬಳ್ಳಿ ಒಂದಂಗುಲವಾದೀತು ಬೆಳವಣಿಗೆಯ ಪ್ರಮಾಣ ಹೆಚ್ಚಿತು ಆದರೆ ಬೆಳವಣಿಗೆಗೆ ಮುಖ್ಯ ದ್ರವ್ಯವಾದ ರಸವು ರಸ ಕಾರ್ಯವು ಹಣದಿಂದ ಉಂಟಾದದ್ದಲ್ಲ ಪಂಪನನ್ನು ಷಡಾಕ್ಷರಿಯನ್ನು ಬೆಳಕಿಗೆ ತರಲು ಯಾವ ಅಕಾಡೆಮಿಯೂ ಇರಲಿಲ್ಲ ಆದರೆ ಅವರ ಕೃತಿಗಳನ್ನು ಹೆಚ್ಚು ಹೆಚ್ಚು ಮಂದಿಗೆ ಒದಗಿಸಿಕೊಡಲು ಅಕಾಡೆಮಿ ಕೆಲಸ ಮಾಡುತ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ಕುಮಾರವ್ಯಾಸ ಬರದ ದೊಡ್ಡ ಸಾಹಿತ್ಯ ಸೃಷ್ಟಿ ಮಾಡಿದ ಆದರೆ ಕುಮಾರವ್ಯಾಸನ ಮನೆಗೆ ಮುಟ್ಟಿರೋದಕ್ಕೆ ಒಂದು ಸಂಸ್ಥೆ ಬೇಕು ಅಂದರೆ ಸಂಸ್ಥೆ ಮಾಡಬೇಕಾದಂಥ ಕೆಲಸ ಪರಿಷತ್ ಮಾಡೋ ಕೆಲಸ ಅಂದರೆ ಸಾಹಿತ್ಯ ಯಾರ ಮನಸ್ಸಲ್ಲಿ ಒತ್ತರಿಸಿ ಬರ್ತದೋ ಅದನ್ನು ಪೂರಕವಾಗಿ ಹಂಚುವ ಕೆಲಸವನ್ನು ಮಾಡಬೇಕು ಪ್ರಚಾರ ಮಾಡುವಂಥ ಕೆಲಸ ಮಾಡಬೇಕು ಅನ್ನೋ ಮಾತನ್ನು ಶುರು ಮಾಡ್ತಾರೆ ಮೊದಲನೇ ಪಾತ್ರ ಇದರಲ್ಲಿ ಚ ವಾಸುದೇವಯ್ಯನವರು ಅಂತ ಬಹಳ ಸುಂದರವಾದಂಥ ಪಾತ್ರ ತುಂಬ ಮುಖ್ಯವಾದಂಥ ಪಾತ್ರ ನನಗನಿಸಿದ್ದು ಘಟನೆ ದೊಡ್ಡದಲ್ಲ ಅವ್ರು ಬರೆದಿರೋಂಥ ವಿಚಯ ದೊಡ್ದು ವಾಸುದೇವ ನೆನಪು ನನಗೆ ಮೇಲಕ್ಕೆ ಮೇಲಕ್ಕೆ ಬರುತ್ತದೆ ನರಸಿಂಹಾಚಾರ್ಯರ ಮತ್ತು ವಾಸುದೇವರ ಜೊತೆ ತುಂಬ ಹೊಂದಾಣಿಕೆ ಇದ್ದದ್ದು ಅವರು ಸಮಾರಂಭಗಳಿಗೆ ಜೊತೆಯಾಗಿ ಬರುತ್ತಿದ್ದರು ಜೊತೆಯಾಗಿ ಕೂಡುತ್ತಿದ್ದರು ಅತಿಶಯವಾಗದ ಪ್ರೇಮ ಗೌರವಗಳಿದ್ದು ಅವರಿಬ್ಬರ ನಡುವೆ ಹುದ್ದೆಯಲ್ಲಿ ವ್ಯತ್ಯಾಸವಿತ್ತು ವಾಸುದೇವಯ್ಯನವರು ವಿದ್ಯಾಪ್ರಚಾರ ಇಲಾಖೆಯ ಆಫೀಸಿನ ಮ್ಯಾನೇಜರ್ ಆಗಿದ್ದು ನಿವೃತ್ತರಾಗಿದ್ದರು ನರಸಿಂಹಾಚಾರ್ಯ ಎತ್ತರ ಸ್ಥಾನದಲ್ಲಿದ್ದವರು ವ್ಯಾಕರಣಾದಿ ಶಾಸ್ತ್ರ ಪಾಂಡಿತ್ಯದಲ್ಲಿ ಇಬ್ಬರಿಗೂ ವ್ಯತ್ಯಾಸವಿತ್ತು ದಯವಿಟ್ಟು ಗಮನಿಸಬೇಕಾದ್ದು ನರಸಿಂಹಾಚಾರ್ಯ ಎತ್ತರದಲ್ಲಿದ್ದರು ಟೆಕ್ಸ್ಟ್ ಬುಕ್ ಕಮಿಟಿ ಚೇರ್ಮನ್ ಆಗಿದ್ದರು ಇವರು ಆಫೀಸಲ್ಲಿ ಮ್ಯಾನೇಜರ್ ಆಗಿದ್ದರು ರಿಟೈರ್ ಆದೋರು ವಾಸುದೇವಯ್ಯನವರು ಆದರೆ ನರಸಿಂಹಾಚಾರ್ಯರು ಈ ವ್ಯತ್ಯಾಸಗಳನ್ನು ನೆನಪರಿಸಿಕೊಟ್ಟಂತೆ ಒಂದು ಕ್ಷಣವೂ ಯಾರಿಗೂ ತೋರಿರಲಿಲ್ಲ ಸಮಾನ ಸ್ಕಂದರಾಗಿಯೇ ಇದ್ದರು ನೋಡಿ ಒಬ್ಬರು ದೊಡ್ಡವರು ಅಧಿಕಾರದಲ್ಲಿದ್ದವರು ಇನ್ನೊಬ್ಬರು ಇದ್ದವರು ಸಮಾರಂಭಕ್ಕಿಬ್ಬರು ಜೊತೆಗೆ ಹೋಗೋರು ಅವರು ಸಣ್ಣವರು ಅಂತ ನರಸಿಂಹಾಚಾರ್ಯ ಮನಸ್ಸಿಗೆ ಬರಲಿಲ್ಲ ಅಂತ ವಾಸುದೇವಯ್ಯನವರನ್ನು ಕುರಿತು ನಾನು ಬೇರೆ ಕಡೆ ಒಂದೆರಡು ಸಲ ಪ್ರಸ್ತಾಪ ಮಾಡಿದ್ದೇನೆ ಆದರೂ ಅವರನ್ನು ಕುರಿತು ತಕ್ಕಷ್ಟು ಹೇಳಿದ್ದೇನೂ ನನಗನ್ನಿಸಿಲ್ಲ ಅವರ ಮಹಿಮೆ ಅಷ್ಟು ಘನವಾದದ್ದು ಮತ್ತು ಬಹುಮುಖವಾದದ್ದು ಇಲ್ಲಿ ಒಂದು ಪ್ರಶ್ನೆಯನ್ನು ಮೂಲಭೂತ ಪ್ರಶ್ನೆಯನ್ನು ಡಿ ವಿ ನಮ್ಮ ಸಮಾನ್ಯ ಮನಸ್ಸಿಗೆ ಬರುವಂಥ ಪ್ರಶ್ನೆ ಎತ್ತಾರೆ ಒಂದು ಕಲಾಕೃತಿಗೂ ಅದರ ಕರ್ತನಿಗೂ ಆಂತರಂಗಿಕವಾದ ಕಾರ್ಯಕಾರಣ ಸಂಬಂಧ ಉಂಟೆ ಅಂತ ಕರ್ತನಿಗೂ ಕೃತಿಗೂ ಸಂಬಂಧ ಸಂಬಂಧ ಉಂಟೆ ಅಂತ ಈ ವಿಚಾರದಲ್ಲಿ ವಿಪುಲವಾದ ಚರ್ಚೆ ನಡೆದಿದೆ ಕಲಾಕರ್ತನ ಜೀವನ ಎಂಥದ್ದಾದ್ರೂ ನಮಗೇನು ಅವನ ಕೊಳಕನಾಗಲಿ ಕುಡುಕನಾಗಲಿ ಕೆಟ್ಟವನಾಗಲಿ ಕುಲುಗೇಡಿಯಾಗಲಿ ಅದು ನಮಗೆ ಪ್ರಸಕ್ತವಾದ ವಿಷಯವಲ್ಲ ನಮಗೆ ಪ್ರಸಕ್ತವಾಗಿರತಕ್ಕದ್ದು ಅವನ ಕೃತಿ ಅವನ ಕೃತಿ ನಮಗೆ ಮೆಚ್ಚುಗೆ ಅವನ ಅಂತರ್ಗ್ರಹ ಜೀವನವನ್ನು ನಾವು ಗಣಿಸಬೇಕಾಗಿಲ್ಲ ಹೀಗೆಂಬುದು ಒಂದು ವಾದ ಕೆಲವರು ಹೇಳ್ತಾರೆ ಅಂದರೆ ಕೃತಿ ಚೆನ್ನಾಗಿದೆಯಪ್ಪ ಆ ಬರೆದು ಜೀವನ ತೊಗೊಂಡು ಮಾಡೋದಿದೆ ನಮಗೆ ಕೃತಿ ಸಂತೋಷ ಕೊಡುತ್ತಾ ಸಾಕು ಅವನ ಜೀವನ ತೊಗೊಂಡು ಮಾಡೋದಿದೆ ಅನ್ನೋದು ಒಂದು ಭಾಗ ಆದರೆ ಇದಕ್ಕೆ ಪ್ರತಿಯಾದದ್ದು ಇನ್ನೊಂದು ವಾದ ಚಿತ್ರ ಚೆನ್ನಾಗಿ ಬರೆದರೇನು ಹಾಡು ಚೆನ್ನಾಗಿ ಹಾಡಿದರೇನು ಕಥೆ ಸ್ವಾರಸ್ಯ ಉಳ್ಳದ್ದಾದರೇನು ಇದೆಲ್ಲ ಸೊಗಸಿರಬಹುದು ಆದರೆ ಮನೆಯ ಜೀವನ ಹೊಲಸಾಗಿದ್ದರೆ ಅಂಥವನ ಕಲಾಕೃತಿಗೆ ಹೆಚ್ಚು ಬೆಲೆ ಸಲ್ಲಲಾರದು ಇದು ಇನ್ನೊಂದು ವಾದ ಅಂದರೆ ಕಲೆ ಜೊತೆಗೆ ಕಲಾವಿದನೂ ಚೆನ್ನಾಗಿರಬೇಕು ಅನ್ನೋಂಥದ್ದು ಇನ್ನೊಂದು ಭಾಗ ಮೊದಲನೆಯದ್ದು ಕಲೆ ಚೆನ್ನಾಗಿದ್ದರೂ ಸಹ ಕಲಾವಿದನ ಜೀವನ ತೊಗೊಂಡು ಏನು ನಮಗೆ ಬೇಕಾದದ್ದು ಕಲೆ ಅನ್ನುವಂಥದ್ದು ಒಂದು ಅದು ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತಾರೆ ಅಂದರೆ ಬಹುತೂಕವಾದಂಥ ಆರ್ಗ್ಯುಮೆಂಟು ಈ ವಾದಗಳಲ್ಲಿ ಒಂದು ಭಾಗವನ್ನು ಸಾಮಾನ್ಯ ಕಲಾಕೃತಿಯ ವಿಷಯದಲ್ಲಿ ಒಪ್ಪಬಹುದು ಸಾಮಾನ್ಯವಾದಂತಹ ಕಲಾಕೃತಿಯ ವಿಷಯದಲ್ಲಿ ಮಾತನ್ನು ಒಪ್ಪಬಹುದು ಕಲಾಕೃತಿಯಲ್ಲಿ ಎರಡು ಜಾತಿಗಳುಂಟು ನೋಡಿ ಎಷ್ಟು ಅನಾಲಿಸ್ ಇದೆ ಕಲಾಕೃತಿಯಲ್ಲಿ ಎರಡು ಜಾತಿಗಳುಂಟು ಒಂದು ಸಾಮಾನ್ಯ ಮನೋರಂಜನೆಯದು ಸಂತೋಷ ಕೊಡುವಂಥದ್ದು ಮನೆ ಸಂತೋಷ ಕೊಡುವಂಥದ್ದು ಇನ್ನೊಂದು ಜೀವಸ್ಪರ್ಶಿಯಾದಂಥದ್ದು ಅಷ್ಟು ಆಳವಾದ ವಿಚಾರ ಇದು ಒಂದು ಮನೋರಂಜನೆಯದ್ದು ಇನ್ನೊಂದು ಜೀವಸ್ಪರ್ಶಿಯಾದದ್ದು ಮನೋರಂಜನೆ ಪ್ರಧಾನವಾದ ಕಲಾಕೃತಿಯ ಕರ್ತನು ಮಡಿಯವನೋ ಮೈಲಿಗೆಯವನೋ ಅದು ನಮಗೆ ಅಷ್ಟು ಅವಶ್ಯವಲ್ಲ ಆದರೆ ಯಾವ ಕೃತಿಯಿಂದ ನಾವು ಒಂದು ಜೀವ ಪರಿಷ್ಕರಣವನ್ನು ಅಪೇಕ್ಷಿಸುತ್ತೇವೋ ಆ ಕಲಾಕೃತಿಯ ರಚಿಸಿದವನು ತಪಸ್ವಿ ಆಗಿರಬೇಕು ಯಾವುದೋ ಸಿನಿಮಾ ಆ್ಯಕ್ಟರು ಇದ್ದ ಅಂತಿದ್ಕೊಳ್ಳಿ ಯಾವುದೋ ಒಂದು ಕಲಾವಿದ ಇದ್ದಾನೆ ಮನೋರಂಜನೆಗೋಸ್ಕರ ಮಾತ್ರ ಇರುವಂತಹದ ಕಲೆ ಯಾವುದು ಮನೋರಂಜನೆಗೋಸ್ಕರ ಮಾತ್ರ ಇದೆಯೋ ಮನೋರಂಜನೆ ಸಿಕ್ತು ಸಾಕು ನನಗೆ ಅವನು ವೈಯಕ್ತಿಕ ಜೀವನ ನನಗೆ ಬೇಕಾಗಿಲ್ಲ ಅನ್ಬೌದು ಆದರೆ ಇನ್ನೊಂದಿದೆಯಲ್ಲ ಜೀವಸ್ಪರ್ಶಿಯಾಗುವಂಥದ್ದು ಅದಕ್ಕೆ ಮಾತನೇಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಮೇಘ ಸಂದೇಶವನ್ನು ಮೇಘ ಸಂದೇಶವನ್ನು ಬರೆದವನು ಎಂಥವನು ನಾವು ಕೇಳಬೇಕಾಗಿಲ್ಲ ಆದರೆ ರಾಮಾಯಣವನ್ನು ಬರೆದಾತನು ವಾಲ್ಮೀಕಿ ಭ್ರಗವಾನ್ ಋಷಿ ವಾಲ್ಮೀಕಿ ರಾಮಾಯಣ ಬರೆದವನು ಮಾತ್ರ ಋಷಿಯಾಗೇ ಅದಕ್ಕೆ ಹೇಳ್ತಾರೆ ಈ ನನ್ನ ಅಭಿಪ್ರಾಯವನ್ನು ಒಪ್ಪುವವರು ವಾಸುದೇವಯ್ಯನವರ ವ್ಯಕ್ತಿ ಜೀವನಕ್ಕೂ ಅವರ ಗ್ರಂಥಕ್ಕೂ ಇರುವ ಸಾಮೀಪ್ಯಕ್ಕೆ ನಿದರ್ಶನ ಕಾಣುವರು ಈ ಮಾತನ್ನು ತಂದು ಈ ಕಡೆ ತೊಗೊಂಡ್ಬರ್ತಾರೆ ಅದನ್ನು ವಾಸುದೇವ್ ಕಡೆ ಕರ್ಕೊಂಬರ್ತಾರೆ ನೋಡಿ ಸಾಮಾನ್ಯವಾಗಿ ಸಂತೋಷ ಕೊಡುವಂಥ ಮನೋರಂಜನೆಯಾದಂಥದ್ದು ತಾತ್ಪೂರಿಕವಾದಂಥದ್ದು ಟ್ರಾನ್ಸಿಟ್ರಿ ಅಂತ ಏನು ಅಂತೀವೋ ಅದು ಇದ್ರದಾದರೆ ಜೀವನ ಮುಖ್ಯ ಅಲ್ಲ ಯಾವುದರಿಂದ ನಮ್ಮ ಜೀವನ ಪರಿಷ್ಕಾರ ಆಗಬೇಕು ಅಂತ ಅನ್ಕೋತೀವೋ ಆ ಸಾಹಿತ್ಯ ಆ ಕಲೆ ಬರಬೇಕಾದ್ರೆ ಆ ಕಲಾವಿದ ತಪಸ್ವಿನೇ ಅಂತ ಹೇಳ್ತಾರೆ ಒಂದು ಪರಿಶುದ್ಧವಾದ ಜೀವನದ ಕೌಸುಮ ಸೌರಭವೇ ಆರ್ಯಕೀರ್ತಿ ಭೀಷ್ಮಚರಿತೆಗಳಂಥ ಗ್ರಂಥ ಲೇಖಕರ ಅಂತರಂಗದ ಧ್ಯೇಯಗಳು ಸತ್ವನಿಷ್ಠೆಗಳು ಅದರ ಗ್ರಂಥದಲ್ಲಿ ಹೊರಹೊಮ್ಮಿರುತ್ತದೆ ಅವ್ರ ವೈಯಕ್ತಿಕ ಜೀವನವನ್ನು ಘಟನೆ ಕೊಡ್ತಾರೆ ನಾನು ಒಂದು ಅರ್ಸ್ಕೊಂಡಿದ್ದೀನಿ ಎರಡು ಮೂರು ಹೇಳಿದಾರವರು ಹೇಗೆ ಆ ವ್ಯಕ್ತಿ ಜೀವನ ಕೂಡ ಶ್ರೇಷ್ಠವಾಗಿತ್ತು ಅನ್ನೋದಕ್ಕೆ ವಾಸುದೇವನ ಕಡೇ ಕಡೆಯ ದಿನಗಳನ್ನು ಬರೀತಾರೆ ಕಡೆಯ ದಿನಗಳು ಅಂತ ಬರೀತಾರೆ ಈ ಮಾತನ್ನು ಕೇಳಿದರೆ ನಾವೆಲ್ಲ ಭಾಳ ಕಲ್ತ್ಕೊಳ್ಳೋದಿದೆ ಅದು ನೋಡಿದರೆ ಅನಿಸುತ್ತೆ ವಾಸುದೇವಯ್ಯನವರ ಅವಸಾನ ದಿನಕ್ಕೆ ಸುಮಾರು ಒಂದು ತಿಂಗಳ ಹಿಂದೆ ಅವರ ಮನೆಗೆ ಹೋಗಿದ್ದೆ ಗಮನಿಸ್ಕೊಳ್ಳಿ ಒಂದು ತಿಂಗಳಿಗಿಂತ ಮೊದಲು ಹೋಗಿದ್ದಾರೆ ತೀರ್ಕೊಳ್ಳೋದಕ್ಕಿಂತ ಒಂದು ತಿಂಗಳು ಮೊದಲು ಅವರು ಮಲಗಿದ್ದ ಮಂಚದ ಮೇಲೆ ತಾವು ಸ್ವಲ್ಪ ಹಿಂದಕ್ಕೆ ಸರಿದು ಅಲ್ಲಿಯೇ ಅವರಿಗೆ ಅಂಟಿಕೊಂಡಂತೆ ಹತ್ತಿರ ಕುಳಿತುಕೊಳ್ಳುವಂತೆ ಹೇಳಿದರು ಯು ಕ್ಯಾನ್ ವಿಜುವಲೈಸ್ ದ ಹೋಲ್ ಥಿಂಗ್ ಮಲ್ಕೊಂಡು ಸರಿದು ಇಲ್ಲೇ ಕಾಟ್ನಲ್ಲಿ ಕೂತ್ಕೊಂಡು ಹತ್ತಿರದಲ್ಲಿ ಕೂತ್ಕೋ ಅಂತ ಹೇಳಿದರು ಅಲ್ಲಿ ಅಂಟಿಕೊಳ್ಳುವ ಹಾಗೆ ಹತ್ತಿರ ಕುಳಿತುಕೊಳ್ಳುವಂತೆ ಹೇಳಿದರು ಅವರಿಗೆ ತೊಂಬತ್ತರ ಮೇಲಾಗಿತ್ತು ವಯಸ್ಸು ಮೈಯೆಲ್ಲ ತಲೆಯಿಂದ ಕಾಲಿನವರೆಗೂ ಆಗತಾನೇ ತೊಳೆದಂತೆ ಚೊಕ್ಕಟವಾಗಿತ್ತು ಅವರ ಮೈ ಚಿನ್ನದ ಬಣ್ಣ ಮನಸ್ಸಿಗೆ ಉದ್ರೇಕವಾದಾಗ ಅದು ಅಪರಂಜಿ ಬಣ್ಣಕ್ಕೆ ತಿರುಗುವುದು ಕೊಳಕಿನ ಸೂಚನೆ ಮೈ ಮೇಲಾಗಲಿ ಬಟ್ಟೆಗಳ ಮೇಲಾಗಲಿ ರವೆಯಷ್ಟು ಇಲ್ಲ ಈ ಶುಚಿತ್ವ ಅನ್ನೋದು ಒಳಗಿಂದ ಬರಬೇಕದು ಹೊರಗಿಂದ ಏನು ಮಾಡಿದ್ರೂ ಆಗೋದಿಲ್ಲ ಎಷ್ಟು ಮಡಿ ಬಟ್ಟೆ ಕೊಟ್ಟು ಮರುದ್ಕೊಳಕಾಗ್ಬೋದು ರವಿಯಷ್ಟು ಇರಲಿಲ್ಲ ಶುಭ್ರವಾಗಿ ತೇಜೋ ವಿಶಿಷ್ಟವಾಗಿದ್ದ ಮೂರ್ತಿ ಲೋಕಾಭಿರಾಮವಾಗಿ ಮಾತನಾಡುತ್ತಿದ್ದರು ನಾನು ಒಂದು ದಿವಸ ಸಾಹಸ ಮಾಡಿದೆ ಪ್ರಶ್ನೆ ಕೇಳಿದ್ರಂಥವರಿಗೆ ನಿಮಗೆ ಕಾಲ ಹೇಗೆ ಕಳೆಯುತ್ತದೆ ಎಂದು ಕೇಳಿದೆ ಯಾರಿಗಾದರೂ ಪ್ರಶ್ನೆ ಬರುತ್ತೆ ಆರಾಮಿಲ್ಲದೇ ಹಾಸಿಗೆ ಬಿಟ್ಟು ಹೇಳೋಕ್ಕಾಗದಿದ್ದಂಥ ಮನುಷ್ಯ ಹಾಸಿಗೆಯಲ್ಲಿ ಮಲ್ಕೊಂಡಾಗ ಹ್ಯಾಕ್ ಸಮಯ ಕಳೀತಾರೆ ಇವರು ಅಂತ ಕೇಳಿದ್ರಂತೆ ಅವರು ಹೇಳಿದರು ಈ ಮಾತನ್ನು ಟೈಮ್ ಟೇಬಲ್ ನೋಡಿ ಎಷ್ಟು ಚೆನ್ನಾಗಿದೆ ಅದೇನು ಕಷ್ಟ ರಾತ್ರಿಯೆಲ್ಲ ಆಗಾಗ ಎಚ್ಚರವಾಗುತ್ತದೆ ಆಗ ಗಡಿಯಾರದ ಸದ್ದು ಕೇಳಿಸುತ್ತದೆ ನಾಲ್ಕು ಗಂಟೆ ಹೊಡೆದಾಗ ಓಹೋ ಇನ್ನೇನು ಕಾಫಿ ಎಂದು ಎಂದುಕೊಳ್ಳುತ್ತೇನೆ ಒಂದೆರಡು ಕ್ಷಣ ದೇವರು ಸ್ಮರಣೆ ಮಾಡುವ ಹೊತ್ತಿಗೆ ಯಾರಾದರೊಬ್ಬರು ಬಿಸಿ ತರುತ್ತಾರೆ ಬಚ್ಚಲವರೆಗೆ ನಿಧಾನವಾಗಿ ಕರೆದುಕೊಂಡು ಹೋಗುತ್ತಾರೆ ಮುಖ ಪ್ರಕ್ಷಾಳನವಾದ ಮೇಲೆ ಬಿಸಿ ಬಿಸಿ ಕಾಫಿ ಹತ್ತು ನಿಮಿಷ ಸುಧಾರಿಸಿಕೊಂಡು ಬಳಿಕ ಶ್ರೀ ವಿಷ್ಣು ಸಹಸ್ರನಾಮ ಹೇಳುತ್ತೇನೆ ಅಲ್ಲಿಗೆ ಆರು ಗಂಟೆ ಆಗುತ್ತದೆ ಆಮೇಲೆ ಆದಿತ್ಯ ಹೃದಯ ಹೇಳುತ್ತೇನೆ ಅಷ್ಟೊಳಗೆ ಮನೆಯವರು ಬಂದು ವಿಚಾರಿಸಿಕೊಳ್ಳುತ್ತಾರೆ ಬಳಿಕ ಸ್ನಾನ ಆ ವೇಳೆಗೆ ಏಳುವರೆ ಎಂಟು ಗಂಟೆ ಆಗುತ್ತದೆ ಆ ಹಾಸಿಗೆ ಮೇಲೆ ಮಲಗಿಕೊಂಡೇ ಸಂಧ್ಯಾ ಹೇಳಿ ಒಂದು ನೂರು ಗಾಯತ್ರಿ ಮಾಡುತ್ತೇನೆ ಕುಳಿತು ಸಂಧ್ಯಾ ಮಾಡಲಾರೆ ಈ ದುರ್ಬಲ ಸಂಧ್ಯಾ ಮುಗಿಯುವ ವೇಳೆಗೆ ಇನ್ನೊಂದು ಕಾಫಿ ಬರುತ್ತದೆ ದುರ್ಬಲ ಸಂಧ್ಯಾ ಅಂತ ಇನ್ನೊಂದು ಕಾಫಿ ಬರುತ್ತದೆ ಈ ಏನು ಅಡುಗೆ ಎಂದು ವಿಚಾರಿಸುತ್ತೇನೆ ಗಮನಿಸಬೇಕಾದ್ದು ವಿಚಾರಿಸುತ್ತೇನೆ ಬಾಯಿ ಚಪ್ಪರಿಸಿಕೊಂಡು ಊಟದ ಹೊತ್ತಿನವರೆಗೂ ಪಾಕ ಪರಿಠವಣೆಗಳ ಯೋಚನೆ ಅಷ್ಟರಲ್ಲಿ ನಮ್ಮ ಶರಭೋಜ ಅಯ್ಯಂಗಾರರು ಬೇರೆ ಸ್ನೇಹಿತರು ಬರುತ್ತಾರೆ ಹನ್ನೊಂದು ಗಂಟೆಯವರೆಗೆ ಮಾತುಕತೆ ನಡೆಯುತ್ತದೆ ಆಮೇಲೆ ಊಟ ಊಟವಾದ ಮೇಲೆ ಪಕ್ಕದ ಗೂಡಿನಲ್ಲಿರುವ ಪುಡಿ ಒಂದು ಚಮಚದಷ್ಟು ಬಾಯಲ್ಲಿ ಹಾಕಿಕೊಂಡು ನೀರು ಕುಡಿಯೋದು ಇದು ಜೀರ್ಣಕ್ಕಾಗಿ ಆಮೇಲೆ ಹತ್ತು ಹದಿನೈದು ನಿಮಿಷ ಬಿಟ್ಟು ಇನ್ನೊಂದು ಪುಡಿ ಇದು ಮೂಲವ್ಯಾಧಿ ಉಪಶಯನಕ್ಕಾಗಿ ಆಮೇಲೆ ಮುಕ್ಕಾಲು ಗಂಟೆ ವಿಶ್ರಾಂತಿ ಡೀಟೇಲ್ ಟೈಮ್ ಟೇಬಲ್ ಹೇಗಿದೆ ನೋಡಿ ಸುಮಾರು ಒಂದು ಗಂಟೆಗೆ ಎಚ್ಚರವಾಗುತ್ತದೆ ಆಗ ಮಹಾಭಾರತದಂದು ಎರಡು ಮೂರು ಸಂಧಿ ಹೇಳಿಕೊಳ್ಳುವುದು ಸ್ತೋತ್ರ ಪಾಠ ಹೇಳಿಕೊಳ್ಳುವುದು ಮೂರು ಗಂಟೆ ಸುಮಾರಿಗೆ ಸ್ವಲ್ಪ ಕಾಫಿ ಅಥವಾ ನೀರು ಆ ವೇಳೆಗೆ ಸ್ನೇಹಿತರು ಬರುತ್ತಾರೆ ಆ ಸುದ್ದಿ ಈ ಸುದ್ದಿ ತರುತ್ತಾರೆ ಆರು ಗಂಟೆಯವರೆಗೂ ಹೀಗೆ ಕಾಲ ಕಳೆಯುತ್ತದೆ ಬಳಿಕ ಸಾಯಂ ಸಂಧ್ಯಾ ನೆಪ ನೆಪ ಹಸಿವಾದರೆ ಒಂದು ಬಟ್ಟು ಹಾಲು ಆಗದಿದ್ದರೆ ಒಂದು ಲೋಟ ನೀರು ಮತ್ತು ಕಣ್ಣು ಮುಚ್ಚುವುದು ನಿದ್ರೆ ಬಂದಷ್ಟು ಬರಲಿ ಬಾರದಿದ್ದಾಗ ನೋಡಿ ಬಾರದಿದ್ದಾಗ ಏನು ಮಾಡ್ತಾರೆ ಅಂತ ಭಾಳ ಚೆನ್ನಾಗಿದೆ ಬಾರದಿದ್ದಾಗ ನಾನು ತಿಂದಿರುವ ತಿಂಡಿಗಳನ್ನು ಕುರಿತು ಧ್ಯಾನ ಮಾಡಿ ಬಾಯಿ ಚಪ್ಪರಿಸುವುದು ಮಾರನೆಯ ದಿನ ಸಿಕ್ಕಬಹುದಾದ ತಿಂಡಿ ತೀರ್ಥಗಳನ್ನು ಕುರಿತು ಚಿಂತಿಸಿ ಸಂತೋಷ ಪಡುವುದು ಇವೆರಡೂ ಬೇಸರವಾದರೆ ಇದ್ದೇ ಇದೆ ರಾಮ ಕೃಷ್ಣ ಗೋವಿಂದ ಹೀಗೆ ಕಾಲ ಕಳೆಯುತ್ತಿದೆ ಸ್ವಾಮಿ ಅಂತ ಹೇಳಿದರು ಅವರೂ ನಗುತ್ತಿದ್ದರು ಕೇಳಿದವರೆಗೂ ನಗು ಬಂತು ಜ್ಞಾಪಕ ಶಕ್ತಿ ಕಡೆಯವರೆಗೂ ಕುಗ್ಗದೆ ಮಂಕು ಕವಿಯದೇ ಇತ್ತು ಇದು ನನಗೆ ಹಿಂದಿಂದು ಭಾಳ ಮುಖ್ಯ ಅನಿಸುತ್ತೆ ತೊಂಬತ್ತು ವರ್ಷದೊಬ್ಬರು ಮದುಕು ಮುದುಕರು ಹಾಸಿಗೆ ಬಿಟ್ಟು ಹೇಳೋಕೆ ಆಗದೇ ಇರುವಂಥ ಸ್ಥಿತಿಯಲ್ಲಿರುವಂಥವ್ರು ಇನ್ನೊಂದು ತಿಂಗಳಲ್ಲಿ ಅವರು ಪ್ರಾಣೋತ್ಕ್ರಮಣ ಆಗ್ತದೆ ಆ ವಯಸ್ಸಲ್ಲಿ ಎಂಥ ಪಾಸಿಟಿವ್ ಮೈಂಡ್ ಇದೆ ಅವ್ರದು ಅಂತ ನಾವು ಒಂದು ಎರಡು ದಿವಸ ಮನೇಲಿ ಇದ್ದು ಕಷ್ಟ ಆಗಿಬಿಡುತ್ತೆ ನಮಗೆ ಇವರು ತೊಂಬತ್ತು ವರ್ಷ ಮುದುಕು ಹೇಳ್ಕೋತಾರೆ ಸಮಯ ಹೋಗ್ತದಲ್ಲ ಅಂತ ಹೇಳ್ತಾರೆ ನಾನು ಹೊರಡಲು ಅಪ್ಪಣೆ ಬೇಡಿ ಎದ್ದೆ ಅವರು ಹೊರಡಬೇಕೇ ಎಂದು ನಾನು ಒಂದು ವಾರ ಬಿಟ್ಟು ಮತ್ತೆ ಬರುವುದಾಗಿ ಹೇಳಿ ಹೊರಟೆ ಹದಿನೈದು ಇಪ್ಪತ್ತು ದಿನಗಳಾದ ಮೇಲೆ ಅವರ ಮೊಮ್ಮಗ ಒಬ್ಬಾತ ನಮ್ಮ ಮನೆಗೆ ಬಂದು ನೀವು ತಾತನಿಗೆ ಹೇಳಿದ್ದೀರಂತೆ ಮತ್ತೆ ಬರುತ್ತೇನೆಂದು ಹದಿನೈದು ದಿವಸವಾಯಿತು ಎಂದು ಅವರು ಜ್ಞಾಪಕ ಮಾಡಿಕೊಂಡರು ನಿಮಗೆ ತಿಳಿಸಬೇಕೆಂದು ಹೇಳಿದರು ಎಂದ ಆ ಮಾತು ನನ್ನ ಎಚ್ಚರಿಸಿತು ನಾನು ಆ ದಿನವೇ ಮಧ್ಯಾಹ್ನದ ಮೇಲೆ ಅವರಲ್ಲಿಗೆ ಹೋದೆ ಆ ಹದಿನೈದು ದಿನದಲ್ಲಿ ಅವರ ಸ್ಥಿತಿಯಲ್ಲಿ ಯಾವ ವ್ಯತ್ಯಾಸವೂ ನನಗೆ ಕಾಣಿಸಲಿಲ್ಲ ಈ ಸಾರಿಯ ಮಾತು ಕೊಂಚ ಕಡಿಮೆಯಾಗಿತ್ತು ನಾನು ಹದಿನೈದು ಇಪ್ಪತ್ತು ನಿಮಿಷ ಇದ್ದು ಹೊರಟು ಬಂದೆ ನಂತರ ಐದಾರು ದಿವಸಕ್ಕೆ ಅವರ ಕಾಲ ಮುಗಿಯಿತು ಆ ವಾಸುದೇವಯ್ಯನವರು ಡಿವಿಜಿ ಹೇಳಿದಂಥ ಒಂದು ಸಂದರ್ಭ ಎರಡು ನಿಮಿಷ ಹೇಳಿಬಿಟ್ಟು ಮಾತು ಮುಗಿಸ್ತೇನೆ ಎಷ್ಟು ಮನಸ್ಸಿಗೆ ಮುಟ್ಟುವಂಥ ಮಾತು ಅಂತಂದರೆ ವಾಸುದೇವಯ್ಯನವರು ನನಗೆ ಹೇಳಿದ ಸಂಗತಿಗಳಲ್ಲಿ ಇನ್ನೊಂದು ಇದು ಅವರನ್ನು ಬಾಲ್ಯದಲ್ಲಿ ಬೆಳೆಸಿದವರು ಅವರ ಅತ್ತಿಗೆಯಂತೆ ತಮ್ಮ ತಾಯಿ ತೀರಿ ಹೋಗಿದ್ದರಿಂದ ಈ ಅತ್ತಿಗೆಯೇ ತಾಯಿಯಾಗಿದ್ದರು ಈಕೆ ಮುದುಕಿ ತನಿಗೆ ಅವಸಾನ ಕಾಲ ಸಮೀಪಿಸಿದಾಗ ಆಕೆ ವಾಸುದೇವರ ಬಳಿಗೆ ಕರೆದು ಹೇಳಿದರು ಅಪ್ಪ ನನಗೊಂದು ಉಪಕಾರ ಮಾಡುತ್ತೀಯಪ್ಪ ಅಂತ ಕೇಳಿದರು ವಾಸುದೇವಯ್ಯನವರು ಅಮ್ಮ ನನ್ನ ಬದುಕೆಲ್ಲ ನಿನ್ನದು ನಾನು ಏನು ಮಾಡಿದರೆ ನೀನು ತೋರಿಸುವ ಅಭಿಮಾನ ವಾತ್ಸಲ್ಯಗಳ ಋಣ ತೀರೀತು ಹೇಳು ನೀನು ಏನು ಹೇಳಿದರೆ ಅದನ್ನು ಮಾಡಲು ಸಿದ್ಧನಾಗಿದ್ದೇನೆ ಎಂದರು ವಾಸುದೇವಯ್ಯನವರಿಗೂ ಅಲ್ಲಿ ಇತರರಿಗೂ ಕಣ್ಣಲ್ಲಿ ನೀರು ತುಂಬಿತು ಆಕೆ ಅಷ್ಟು ಯಾತನೆ ಪಡುತ್ತಿದ್ದರು ಆಕೆ ಹೇಳಿದರು ಅಪ್ಪ ನಾಳೆ ಗೋಕುಲಾಷ್ಟಮಿ ನಾನಾದರೂ ಹೇಳಲಾರೆ ಸ್ನಾನವಿಲ್ಲ ಪೂಜೆಯಿಲ್ಲ ಹೀಗೆ ಬಿದ್ದಿದ್ದೇನೆ ನಾಳೆ ನನಗೆ ಹೊಟ್ಟೆಯಲ್ಲಿ ಸಂಕಟ ಇನ್ನೂ ಹೆಚ್ಚಬಹುದು ನೀವು ಯಾರೂ ಅದಕ್ಕೋಸ್ಕರ ಕನಿಕರಪಟ್ಟು ನನಗೆ ಹಾಲನ್ನೋ ಹಣ್ಣನ್ನು ಬಾಯಿಗೆ ಹಾಕಬಾರದು ನಾಳೆ ಬೆಳಗ್ಗೆ ನಾನು ಬದುಕಿದ್ದರೆ ಸ್ನಾನ ಮಾಡಿಸಿ ದೇವರ ತೀರ್ಥ ಬಾಯಿಗೆ ಹಾಕಿರಿ ಅಷ್ಟೇ ನನಗೆ ಬೇಕಾದದ್ದು ಅಂದರು ಪೂರ್ವಿಕರ ಮನೋದಾರ್ಢ್ಯಕ್ಕೆ ಉದಾಹರಣೆಯಾಗಿ ವಾಸುದೇವಯ್ಯನವರು ಇದನ್ನು ಹೇಳಿದರು ಇಂತ ಮನೋದಾರ್ಢ್ಯವನ್ನು ಪವಿತ್ರ ಪ್ರಜ್ಞೆಯನ್ನು ಕಂಡು ಅನುಭವಿಸಿದವರು ಭೀಷ್ಮಚರಿತೆಯನ್ನು ಬರೆಯುವುದಕ್ಕೆ ಉತ್ಸುಕರಾದದ್ದು ಸ್ವಾಭಾವಿಕವಾಗಿ ಆಗಿದೆ ಒಳ್ಳೆಯ ಬದುಕಿನಿಂದ ಒಳ್ಳೆಯ ಗ್ರಂಥ ಇದು ಭರತವಾಕ್ಯ ಇದು ಒಳ್ಳೆಯ ಬದುಕಿನಿಂದ ಒಳ್ಳೆಯ ಗ್ರಂಥ ಇಂಥ ಜೀವನ ವಾಸುದೇವಯ್ಯನವರದು ಇಲ್ಲಿಗೆ ನಿಲ್ಲಿಸೋಣ ನಮಸ್ಕಾರ